ೇವ್ನ ಮರಸಿಂದ್ಯ ನಾರಾಯಣ ನಮಸ್ಕೃತ್ಯ ನರಂವ ನರೋತ್ತಮೀ ಸರಸ್ವತೀ ವ್ಯಾಸ ತಯ ಮುಗೀರೇ ದೇವಾರಾಯಣೋಷವಿವರ್ಜಿತ ಪರಿಪೂರ್ಣ ಕುರುಚಾನೀತ ವಕ್ಷೀಗುರುಭ್ಯೋ ನಮ ಹರಿ ಜ್ಞಾನಿಗೆ ಅವನಿಗೆ ಯಾವುದೇ ತರಹದ ರಾಗ ಇರುವುದಿಲ್ಲ ಭಯ ಇರುವುದಿಲ್ಲ ಕ್ರೋಧ ಇರುವುದಿಲ್ಲ ಅಂತ ಹೇಳಿದ್ರು ಅದು ಜ್ಞಾನಿಯ ಲಕ್ಷಣ ಆದರೆ ಯಾವ ಕಾರಣದಿಂದ ರಾಗ ಭಯ ಕ್ರೋಧವನ್ನೆಲ್ಲ ಅವನು ತ್ಯಾಗ ಮಾಡಿರ್ತಾನೆ ಅಂದರೆ ಅದಕ್ಕೆ ಕಾರಣವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಎಸ್ ಸರ್ವತ್ರ ಅನಭಿಸ್ನೆಹ ಾಪ್ಯ ಶುಭಾಶುಭಂ ನಾಭಿನಂದತಿ ನೇಷ್ಠಿ ತಜ್ಞ ಪ್ರತಿಷ್ಠಿತ ಕಾರಣ ಏನು ಅಂದ್ರೆ ಯಾವಾಗ ಪ್ರತಿ ಒಂದು ಪದಾರ್ಥಗಳಲ್ಲಿಯೂ ಕೂಡ ಅವನಿಗೆ ಅಭಿಸ್ನೆಹ ಇರುವುದಿಲ್ಲ ಸ್ನೇಹ ಅಂದ್ರೆ ಏನು ಅಭಿಸ್ನೆಹ ಅಂದ್ರೆ ಏನು ಸ್ನೇಹ ಅಂದ್ರೆ ಸ್ನೇಹ ಅಂದ್ರೆ ಅಲ್ಲಿ ಅದರ ಬಗ್ಗೆ ಪ್ರೀತಿ ಒಲವು ಅಭಿಸ್ನೇಹ ಅಂದರೆ ಪರಿಪಕ್ವವಾದ ಸ್ನೇಹ ಆ ಪರಿಪಕ್ವವಾದ ಸ್ನೇಹ ಇದ್ರೆ ಬಹಳ ಅಪಾಯ ಸಾಮಾನ್ಯ ಸ್ನೇಹಕ್ಕಿಂತಲೂ ಕೂಡ ಆ ಪರಿಪಕ್ವವಾದ ಸ್ನೇಹದ ಪರಾಕಾಷ್ಠ ಏನಿದೆ ಅದು ಬಹಳ ಭಯಾನಕವಾದದ್ದು ಅವನಿಗೆ ಅದು ದೇವರಲ್ಲಿ ಮಾತ್ರ ಅಭಿಸ್ನೇಹ ಇರುತ್ತೆ ದಿನ ವಿಷಯ ಪದಾರ್ಥದಲ್ಲಿರುವುದಿಲ್ಲ ಜ್ಞಾನ ಬರುವುದಕ್ಕಿಂತ ಮೊದಲು ದೇವರಲ್ಲಿ ಸ್ನೇಹ ಅಭಿಸ್ನೇಹ ಪ್ರಪಂಚದಲ್ಲಿ ಜ್ಞಾನ ಬಂದ ನಂತರ ಭಗವಂತನಲ್ಲಿ ಅಭಿಸ್ನೇಹ ಪಕ್ವವಾದ ಸ್ನೇಹ ದೃಢವಾದ ಸ್ನೇಹ ಪ್ರಪಂಚದಲ್ಲಿ ಅದು ಅಷ್ಟಕ್ಕಷ್ಟೀ ಏನಂತ ಹೇಳಿದ್ರೆ ಸರ್ವತ್ರ ಅವನಿಗೆ ಪರಿಪಕ್ವವಾದ ಸ್ನೇಹ ಇಲ್ಲ ಆದ್ರಿಂದಾಗಿ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಪಡೆದಾಗ ಗಮನಾರ್ಹವಾಗಿ ಅವನಿಗೆ ಆನಂದವೂ ಆಗುವುದಿಲ್ಲ ಅದನ್ನು ಅಭಿನಂದಿಸುವುದಿಲ್ಲ ಅವನು ಅಥವಾ ಯಾವುದು ಅಶುಭವು ಕೆಟ್ಟದ್ದು ಅದನ್ನು ದ್ವೇಷ ಮಾಡಲ್ಲ ಒಳ್ಳೇದು ಬಂದಾಗ ಅದನ್ನು ಹಿಗ್ಗುವುದು ಸಂತೋಷ ಪಡೋದು ಕೆಟ್ಟದ್ದು ಬಂದಾಗ ಅದನ್ನು ದ್ವೇಷ ಮಾಡುವುದು ಇದು ಯಾವುದನ್ನು ಮಾಡುವುದಿಲ್ಲ ಕಾರಣ ಏನಂದರೆ ಎಲ್ಲಿಯೂ ಕೂಡ ಅಭಿ ಸ್ನೇಹವೂ ಇಲ್ಲ ಅಂದರೆ ಪಕ್ವವಾದ ಸ್ನೇಹವೂ ಇಲ್ಲ ಪಕ್ವವಾದ ಅದರಿಂದಾಗಿ ಹೇಗಾಗತ್ತೆ ಪಕ್ವವಾದ ಸ್ನೇಹ ಇದ್ರೆ ಆವಾಗ ಏನಾಗುತ್ತೆ ಶುಭವನ್ನು ಹೊಂದಿದಾಗ ಹಿಕ್ಕಿಬಿಡ್ತಾರೆ ಕುಡಿದಾರ್ಥಾನೆ ಆ ಪಕ್ವ ಸ್ನೇಹ ಯಾವ ಪದಾರ್ಥದ ಬಗ್ಗೆ ಇರುತ್ತೋ ಅದಕ್ಕೆ ಯಾವುದಾದ್ರೂ ವಿರೋಧಿ ಆದಾಗ ಅದನ್ನು ದ್ವೇಷ ಮಾಡ್ತಾರೆ ಅದು ಇರುವುದಿಲ್ಲ ಅವನಿಗೆ ಕಾರಣ ಏನಂದ್ರೆ ಆ ಸ್ನೇಹವನ್ನು ಪಕ್ವವಾದ ಸ್ನೇಹವನ್ನು ಕಲಚಿಕೊಂಡದ್ದು ಮುಖ್ಯ ಕಾರಣವಾಗಿರುತ್ತೆ ಬಹಳ ಚೆನ್ನಾಗಿ ಹೇಳ್ತಾರೆ ಜ್ಞಾನಿಗೆ ನಮಗೆ ಎಷ್ಟು ಶ್ರಮ ಸಾಧ್ಯ ಇಂದ್ರಿಯ ನಿಗ್ರಹ ಎಂಬುದು ತುಂಬಾ ಕಷ್ಟ ಯಾಕೆಂತ ಹೇಳಿಬಿಟ್ಟೆ ಬಹಳ ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಿ ಕರ್ಷತಿ ಇಂದ್ರಿಯವರು ಬಹಳ ಬಲಿಷ್ಠ ಎಂಥ ಜ್ಞಾನಿಗಳನ್ನೂ ವಿಚರಿತವಾಗಿ ಮಾಡ್ತದೆ ಅಂತ ಮಾತಿದೆ ಅಂತ ಒಂದು ಇಂದ್ರಿಯವನ್ನ ಸುಲಭದಲ್ಲಿ ಗೆದ್ದಿರ್ತಾನೆ ಯಾರು ಅಪರೋಕ್ಷ ಜ್ಞಾನಿ ಅಂತ ಇಲ್ಲಿ ಹೇಳ್ತಾರೆ ಯಾಕಂದರೆ ಈ ಎಲ್ಲ ಲಕ್ಷಣಗಳು ಹೇಳೋದು ನೋಡಿ ಪ್ರತಿಬಂಧನ ಗಮನಿಸಬೇಕು ಅಪರೋಕ್ಷ ಜ್ಞಾನಿಯ ಲಕ್ಷಣ ಹೇಳ್ತಾ ಬಂದಿದ್ದೇವೆ ಇದರಲ್ಲಿ ಬರುವಾಗ ನಾವು ಶುಭವನ್ನು ಅಶುಭವನ್ನು ಹೊಂದಿದಾಗೂ ರಾಗ ದ್ವೇಷಕ್ಕೆ ಅಥವಾ ಆನಂದಕ್ಕೆ ದ್ವೇಷಕ್ಕೆ ಕೋಪಕ್ಕೆ ಒಳಗಾಗಬಾರ್ದು ಎಲ್ಲ ಕಡಲೇ ಅತಿಯಾದ ಸ್ನೇಹವನ್ನು ಬಿಟ್ಟಿರಬೇಕು ಬಿಟ್ಟಿರ್ತಾನೆ ಜ್ಞಾನಿ ಜ್ಞಾನಿ ಬಿಟ್ಟಿರ್ತಾನೆ ಅದು ಅವರಿಗೆ ಸಹಜ ನೀನು ಮಾತ್ರ ಜ್ಞಾನಕ್ಕೋಸ್ಕರ ಇದನ್ನು ಬಿಡಬೇಕು ಇದು ಜ್ಞಾನ ಒಬ್ಬ ಹೌದು ಎಲ್ಲ ದರ ಇಟ್ಕೊಳ್ಬೇಕು ಇಂದ್ರಿಯವನ್ನ ಗೆದ್ದಿರ್ತಾನೆ ಸುಲಭದಲ್ಲಿ ಗೆದ್ದಿರ್ತಾನೆ ಜ್ಞಾನಿ ನೋಡಿ ಕೂರ್ಮ ಇರುತ್ತೆ ಆಮೆ ಆಮೆ ತನ್ನ ಅಂಗಾಂಗಗಳನ್ನ ಬೇಕಾದಾಗ ಸೆಳೆದುಕೊಡ್ತದೆ ಒಳಗೆ ಅದು ಇಟ್ಕೊಳ್ತದೆ ಅದು ಸುಲಭದಲ್ಲಿ ಅದು ಅದನ್ನು ಪ್ರಸರಿಸಿದ್ರೆ ಒಳಗೆ ಅದಿ ಇಟ್ಕೊಳ್ತದೆ ಸುಲಭವಾಗಿ ಅದಿಮೆ ಇಟ್ಕೊಳ್ತದೆ ಏನು ಕಷ್ಟ ಆಗುವುದಿಲ್ಲ ಆಮೆಗೆ ತನ್ನ ಕೈಕಾಲು ಅಂಗಾಂಗಗಳನ್ನು ಅದು ಪ್ರಸರಿಸಿ ಇಟ್ಕೊಳ್ತದೆ ಬೇಡ ಅಂದಾಗ ಸುಲಭವಾಗಿ ಅದನ್ನು ಒಳಗಡೆ ಇಟ್ಕೊಳ್ತದೆ ಅದೇ ರೀತಿಯಾಗಿ ಈ ಜ್ಞಾನಿಯಾದವನು ಕೂಡ ಆಮೆಯಂತೆ ಸುಲಭವಾಗಿ ಇಂದ್ರಿಯವನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ ಯಾವುದರಿಂದ ಅಂದ್ರೆ ವಿಷಯದ ಪ್ರಕಾರಗೆ ಜಡೆಗೆ ಧಾವಿಸುವ ಇಂದ್ರಿಯವನ್ನ ಹೇಗೆ ಈ ಕೂರ್ಮ ಆಮೆ ತನ್ನ ಅಂಗಾಂಗ ತನ್ನ ಹತೋಟಿಲಿ ಇಟ್ಕೊಂಡಿರುವಂತೆ ಸುಲಭವಾಗಿ ಹತೋಟಿಲಿ ಇಟ್ಕೊಳ್ತಾನೆ ಸುಲಭವಾಗಿ ಈ ರೀತಿಯಾಗಿ ತನ್ನ ಇಂದ್ರಿಯವನ್ನ ಹತೋಟಿಲಿ ಇಟ್ಕೊಂಡಿದ್ದಾನಂದ್ರೆ ಅವನನ್ನು ಅರ್ಥ ಮಾಡಿಕೊಳ್ಳಿ ಅವನು ಅಪರೋಕ್ಷ ಜ್ಞಾನಿ ಅವನಲ್ಲಿ ಜ್ಞಾನ ಆ ಅಪರೋಕ್ಷ ಜ್ಞಾನ ಸ್ಥಿತವಾಗಿದೆ ಅದರಲ್ಲಿ ಸಂಶಯ ನೀವು ಪಡಬೇಡಿ ಅಂತ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಹೇಳಿ ಅಂದು ಜ್ಞಾನಿ ಇಂದ್ರಿಯ ನಿಗ್ರಹ ಮಾಡ್ಕೊಳ್ತಾನೆ ಅವನಿಗೆ ಇಂದ್ರಿಯ ನಿಗ್ರಹ ಇರುತ್ತೆ ಅದು ಸಹಜವಾಗಿರುತ್ತೆ ನೀವು ಶ್ರಮಪಟ್ಟು ಒಬ್ಬ ಭಗವಂತನ ತಿಳ್ಕೊಳ್ಬೇಕು ಅಪರೋಕ್ಷ ಜ್ಞಾನವನ್ನು ಪಡಿಬೇಕು ನಾನು ಅಂತ ಬಯಕೆ ಇದ್ದವನು ತುಂಬಾ ಪ್ರಯತ್ನ ಮಾಡಿ ಆ ಇಂದ್ರಿಯ ದೇವನ್ನ ಸಂಪಾದನೆ ಮಾಡಬೇಕು ಜ್ಞಾನಿಗೆ ಅದು ಸಹಜ ನಿನಗೆ ಅಪರೋಕ್ಷ ಜ್ಞಾನವನ್ನು ಪಡೆಯುವವರಿಗೆ ಅದು ಸಾಧನ ಸಾಧನ ಅಂತಾದ್ಮೇಲೆ ಅದು ಪ್ರಯತ್ನ ಮಾಡಲೇಬೇಕು ಪ್ರಯತ್ನದಿಂದ ಸಾಧ್ಯ ಅಷ್ಟು ಸುಲಭದಲ್ಲಿ ಇಂದ್ರಿಯವನ್ನು ಗೆಲ್ಲಿಕೆ ಆಗುವುದಿಲ್ಲ ಒಂದೇ ಒಂದು ಪ್ರಶ್ನೆ ಓಹೋ ಹಾಗಾದ್ರೆ ನನಗೊಂದೇ ಒಂದು ಪ್ರಶ್ನೆ ಬರುತ್ತೆ ಇಂಥ ಒಂದು ಅಪರೋಕ್ಷ ಜ್ಞಾನದಿಂದ ಒಬ್ಬ ಜ್ಞಾನಿ ಎಲ್ಲಾ ದೋಷವನ್ನು ಕಲಚಿಕೊಂಡು ಲೌಕಿಕವಾದ ಸುಖ ದುಃಖ ರಾಜದ್ವೇಷ ಅದನ್ನು ಕಲಿಸಿಕೊಂಡು ನೆಮ್ಮದಿಯಿಂದ ಬದುಕುತ್ತಾನಂತಾದ್ರೆ ಯಾಕೆ ಈ ಜನರು ಜ್ಞಾನ ಸಂಪಾದನೆ ಮಾಡುವುದಿಲ್ಲ ತಲೆ ಬಿಸಿ ಮಾಡಿಕೊಂಡು ಒದ್ದಾಡ್ತಾ ಇರ್ತಾರಲ್ಲ ಇದೆ ನಮಗೆ ಸಮಸ್ಯೆ ಇಷ್ಟು ಚೆನ್ನಾಗಿದೆ ಜ್ಞಾನ ಜ್ಞಾನದಿಂದ ನೆಮ್ಮದಿಯಿಂದ ಬದುಕಬಹುದು ಯಾವ ರಾಜದ್ವೇಷ ಟೆನ್ಷನ್ ಎಲ್ಲದೂ ಗಾಯವಾಗಿ ಬಿಡತ್ತೆ ಜ್ಞಾನದಿಂದ ಜನರು ಯಾಕೆ ಒದ್ದಾಡ್ತಾ ಇದ್ದಾರೆ ಈ ಸಂಸಾರದಲ್ಲಿ ಒದ್ದಾಡ್ತಾ ಇರ್ತಾರಲ್ಲ ಸುಲಭವಾಗಿ ಜ್ಞಾನ ಸಂಪಾದನೆ ಮಾಡಿಕೊಂಡು ಆರಾಮಾಗಿರುವುದು ಬದಲು ಅದಕ್ಕೆ ಮುಖ ಅದಕ್ಕೆ ಬೆನ್ನು ಹಾಕಿಕೊಂಡು ಇನ್ನೇನೇನೋ ಆರಾಮ ಇರ್ಲಿಕ್ಕೆ ಇನ್ನೇನೇನೋ ಕಂಡುಕೊಳ್ತಾರಲ್ಲ ಯಾಕೆ ಹೀಗಾಗ್ತಾ ಇದೆ ಇಷ್ಟು ಬಲ ಇದೆ ಜ್ಞಾನಕ್ಕೆ ಅಂತ ಆದ್ಮೇಲೆ ಎಲ್ಲರೂ ಆರಾಮ ಜ್ಞಾನ ಸಂಪಾದನೆ ಮಾಡೋ ಆರಾಮ ಇರುವ ಬದಲು ಯಾಕೆ ಇಷ್ಟು ವದ್ದಾರ್ತಾ ಇರ್ತಾರೆ ಸಂಸಾರದಲ್ಲಿ ಯಾಕೆಂದ್ರೆ ಕಾಮಪ್ರೋಧ ಆದಿಗಳ ದೋಷವನ್ನು ಪರಿಹಾರ ಮಾಡಲಿಕ್ಕೋಸ್ಕರ ತಲೆನೋವು ಮಾಡಿಕೊಂಡು ಒದ್ದಾಡ್ತಾ ಇರ್ತಾರಲ್ಲ ಅಂದ್ರೆ ಅದಕ್ಕೆ ಅಷ್ಟು ಸುಲಭ ಅಲ್ಲ ಜ್ಞಾನ ಸಂಪಾದನೆ ಸುಲಭವಾಗಿದ್ರೆ ಎಲ್ಲರೂ ಮಾತ ಮಾಡ್ತಾ ಇದ್ರು ಅಷ್ಟು ಸುಲಭ ಅಲ್ಲ ಯಾಕೆಂದ್ರೆ ಜ್ಞಾನ ಸಂಪಾದನೆ ಮಾಡವನಿಗೆ ಇಂದ್ರಿಯ ನಿಗ್ರಹ ಬೇಕಲ್ವಾ ಇಂದ್ರಿಯ ನಿಗ್ರಹ ಅಷ್ಟು ಸುಲಭದಲ್ಲಿ ಆಗುವುದಿಲ್ಲ ಎಂಬ ಮಾತನ್ನ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಇಂದ್ರಿಯ ನಿಗ್ರಹ ಹೇಗೆ ಅಂದರೆ ನಾವು ಯಾವ ಆಹಾರವನ್ನು ಸ್ವೀಕಾರ ಮಾಡಬಾರ್ದು ಉಪವಾಸ ಇರಬೇಕು ಉಪವಾಸ ಇದ್ರೆ ಮಾತ್ರ ಇಂದ್ರಿಯವನ್ನು ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ ಇಂದ್ರಿಯವನ್ನ ಗೆದ್ರೆ ಭಗವಂತನನ್ನು ಅಪರೋಕ್ಷ ಜ್ಞಾನ ಪಡೆಯಾಗತ್ತೆ ಅಪರೋಕ್ಷ ಜ್ಞಾನ ಪಡೆದ್ರೇನೆ ಕಾಮಕ್ರೋಧ ಆದಿಗಳು ಇಲ್ಲದೆ ದೋಷ ಇಲ್ಲದೆ ನೆಮ್ಮದಿಯಿಂದ ಬದುಕಲಿಕ್ಕ ಬದುಕಲಿಕ್ಕಾಗತ್ತೆ ಅಲ್ಲಿ ಮೂಲ ಸಮಸ್ಯೆ ಏನಂದ್ರೆ ಯಾರೂ ಕೂಡ ಆಹಾರ ಬಿಟ್ಟಿರ್ಲಿಕ್ಕೆ ತಯಾರಿಲ್ಲ ಏಕಾದಶವನ್ನು ಮಾಡಬೇಕಾಗ್ತದೆ ದಿನೇಂದಿನ ಉಪವಾಸ ಮಾಡಿ ಕುರಿಕೊಳ್ಳಲಿಕ್ಕೆ ಯಾರಿ ಸಾಧ್ಯ ಇದು ಅದು ಕಷ್ಟ ಅದಕ್ಕೆ ಯಾರು ಆ ಸಾಧನ ಅದು ಜ್ಞಾನ ಸಂಪಾದನೆ ಮಾಡೋದಿಲ್ಲ ಕಷ್ಟವಾದ್ರಿಂದಾಗಿ ಒದ್ದಾಡ್ತಾ ಇದು ಸಮಸ್ಯೆ ಹೌದ್ರಿ ಅಂದ್ರೆ ಇಂದ್ರಿಯ ಆಹಾರವನ್ನ ನಾವು ತಗೊಳ್ಳಿಲ್ಲಂತಾದ್ರೆ ನಿರಾಹಾರ ಆಹಾರ ತಗೊಳ್ಳಿಲ್ಲಂತಾದ್ರೆ ಖಂಡಿತವಾಗಿ ನಮ್ಮ ಇಂದ್ರಿಯ ಎಂಬುದು ಹತೋಟಿಗೆ ಬರುತ್ತೆ ಅದು ಹೇಗೆ ಅಂದ್ರೆ ಇಂದ್ರಿಯ ಚಟುವಟಿಕೆ ಮಾಡದೆ ಬಿಡುತ್ತೆ ಯಾಕೆಂದ್ರೆ ಇಂದ್ರಿಯ ಬೇರೆ ಎಲ್ಲಾ ತರಗತಿ ಚಟುವಟಿಕೆ ಮಾಡ್ತಾ ಕೊಟ್ಕೊಂಡ್ರೆ ಭೌತಿಕ ಪ್ರಪಂಚದ ಬಗ್ಗೆ ಅದು ಆಕ್ಟಿವಿಟಿ ಆಗಿದ್ರೆ ಏನಾಗಿ ಬಿಡತ್ತೆ ಅಂತರಂಗದಲ್ಲಿ ಭಗವಂತನ ವಿಶೇಷವಾದ ಯಾವ ವ್ಯಾಪಾರವನ್ನು ಮಾಡಲಿಕ್ಕಾಗಲ್ಲ ಅದು ಬಾಹ್ಯದ ಕಡೆಗೆ ಚಟುವಟಿಕೆ ಜಾಸ್ತಿ ಆದರೆ ಅದರದ್ದು ಅದು ಅಂತರ್ಮುಖಿ ಆಗಬೇಕು ಅದು ಹೊರಗಡೆ ಹೆಚ್ಚಿನ ಭೌತಿಕ ಪ್ರಪಂಚದಲ್ಲಿ ಅದರ ಆಕ್ಟಿವಿಟಿ ಅದರ ಚಟುವಟಿಕೆ ಜಾಸ್ತಿ ಆದಷ್ಟು ಒಳಗೆ ಅಂತರಂಗದಲ್ಲಿ ಭಗವಂತನ ಧ್ಯಾನಾದಿಗಳು ವ್ಯಾಪಾರ ಆಗೋದಿಲ್ಲ ಅದು ಆಗಿಲ್ಲ ಜ್ಞಾನ ಬರಲ್ಲ ಅದಕ್ಕೇನು ಮಾಡಬೇಕು ಆ ಇಂದ್ರಿಯವನ್ನು ಗೆಲ್ಲಬೇಕಂದಾದರೆ ಒಬ್ಬ ದೇಹ ಇದ್ದು ಆಹಾರ ಯಾರು ತಗೊಳ್ಳೋದಿಲ್ವೋ ಅವನಿಗೆ ವಿಷಯಗಳೆಲ್ಲ ಏನಾಗುತ್ತೆ ನಿವೃತ್ತವಾಗ್ತವೆ ಆಹಾರ ತಗೊಳ್ಳಿಲ್ಲ ಅಂದರೆ ವಿಷಯ ನಿವೃತ್ತ ಆಗುತ್ತೆ ಅಂದರೆ ಏನು ವಿಷಯ ಶಬ್ದಕ್ಕೆ ಇಂದ್ರಿಯದಲ್ಲಿ ವಿಷಯವನ್ನು ಭೋಜನ ಮಾಡುವ ಶಕ್ತಿ ಕುಂಠಿತವಾಗತ್ತೆ ಅದು ಮುಖ್ಯ ಆಗಬೇಕು ಬಾಹ್ಯ ಚಟುವಟಿಕೆ ಆ ಶಕ್ತಿ ಅದರಲ್ಲಿ ಇರಬಾರದು ಅದು ಖುಷಿತ ಆಗಬೇಕು ಹಾಗಾಗಿ ಆಹಾರ ತಗೊಂಡಿಲ್ಲ ಅಂತ ಆದರೆ ಪ್ರತಿಯೊಂದು ಇಂದ್ರಿಯದಲ್ಲಿಯೂ ಕೂಡ ಆ ಭೋಗಿಸುವ ಶಕ್ತಿ ಏನಿದೆ ಅದು ಹಾಸವಾಗತ್ತೆ ಅದು ಹೊರಟು ಹೋಗತ್ತೆ ಆದರೆ ಒಂದೇ ಒಂದು ಎರಡು ಹೊರಟು ಹೋಗುವುದಿಲ್ಲ ಎರಡು ಹೋಗುವುದಿಲ್ಲ ಯಾವುದೆಲ್ಲ ಹೋಗುವುದಿಲ್ಲ ಬೇರೆ ಇಂದ್ರಿಯಗಳಲ್ಲಿ ರೂಪರತಾದಿ ಅನುಭವಿಸುವ ಶಕ್ತಿ ಕುಂಠಿತವಾಗ್ತದೆ ಮನಸ್ಸಿಗೂ ತದ್ಭಿಷೇಕವಾದ ಆಸೆ ಆಕಾಂಕ್ಷೆಗಳು ಪ್ರತಿಹೋಗುತ್ತೆ ಆದರೆ ಒಂದು ಮಾತ್ರ ಆಗುವುದಿಲ್ಲ ರಸವರ್ಜ್ ನಾನು ಮೊನ್ನೆ ಹೇಳಿದ್ದೇನೆ ರಸನ ಇಂದ್ರಿಯ ಒಂದು ಬಿಟ್ಟು ರಸನ ಇಂದ್ರಿಯದಲ್ಲಿ ಆಹಾರ ತಗೊಳಿದ್ರೂ ಕೂಡ ಅದರಲ್ಲಿ ರಸವನ್ನು ಭೋಗಿಸುವ ಶಕ್ತಿ ಕುಂಠಿತವಾಗುವುದಿಲ್ಲ ಅಷ್ಟು ಸ್ಟ್ರಾಂಗ್ ಇರುತ್ತೆ ಯಾಕೆಂದ್ರೆ ಜಿಫ್ಫೋಪಸ್ಥ ಜಯೋಧೃತಿ ಎರಡನ್ನು ಗೆಲ್ಲುವುದು ಬಹಳ ಕಷ್ಟ ಅಂತ ಬೇರೆ ಎಲ್ಲ ಇಂದ್ರಿಯಗಳಿಗೆ ಗೆಲ್ಬಹುದು ಜಿಫ್ಫಾ ಚಾಪಲ್ಯ ಮತ್ತು ಭೋಗ ಇಂದ್ರಿಯ ಚಾಪಲ್ಯವನ್ನು ಗೆಲ್ಲುವುದು ಬಹಳ ಕಷ್ಟ ಅದನ್ನೇ ಸ್ಪೆಷಲ್ ಅದು ಧೃತಿ ಅದು ನಿಜವಾದ ಧೃತಿ ಜಿಫ್ಫೋಪಸ್ಥ ಜಯೋಧೃತಿ ಅಂತ ಅದು ಬಹಳ ಕಷ್ಟ ಉಂಟು ಎಷ್ಟು ಉಪವಾಸ ಮಾಡಿದ್ರು ಅದು ಕೇಳಲ್ಲ ರಸನೇಂದ್ರಿಯದಲ್ಲಿ ರಸವನ್ನು ಭೋಗಿಸುವ ಶಕ್ತಿ ಕುಂಠಿತವಾಗುವುದಿಲ್ಲ ಅಂತ ಅರ್ಥ ಅದು ಹಾಗೆ ಇರುತ್ತೆ ಅಷ್ಟೇ ಅಲ್ಲ ಮತ್ತೆ ರಸದ ಬಗ್ಗೆ ಮನಸ್ಸಿನಲ್ಲಿ ಏನಿದೆ ಆಕಾಂಕ್ಷೆ ಮಾನಸಿಕ ರಸ ಅಂದ್ರೆ ರಾಗ ಅದು ಹೋಗುವುದಿಲ್ಲ ಮನಸ್ಸಿನಲ್ಲಿ ರಾಗವೂ ಹೋಗುವುದಿಲ್ಲ ಮತ್ತೆ ರಸನೇಂದ್ರಿಯದಲ್ಲಿ ಭೋಗಿಸುವ ಶಕ್ತಿ ಹೋಗೋದಿಲ್ಲ ಇಂದ್ರಿಯದಲ್ಲಿ ವಿಷಯ ಭೋಗಿಸುವ ಇತರ ಇಂದ್ರಿಯಲ್ಲಿ ಭೋಗಿಸುವ ಶಕ್ತಿ ಹೋಗುತ್ತೆ ಅಷ್ಟು ಕಷ್ಟ ಉಂಟ್ರಿ ರಸವರ್ಜಂ ರಸನೇಂದ್ರಿಯವನ್ನು ಬಿಟ್ಟು ರಸನೇಂದ್ರಿಯಲ್ಲಿ ಭೋಗ ಶಕ್ತಿ ಹೋಗೋದಿಲ್ಲ ರಸವರ್ಜಂ ಮನಸ್ಸಿನಲ್ಲಿ ವಿಷಯ ಪದಾರ್ಥದ ಬಗ್ಗೆ ರಾಗ ಆಸಕ್ತಿ ಅದು ಹೋಗಲ್ಲ ಹೌದಾ ಬಹಳ ಕಷ್ಟ ಏನು ಬಿಡಿಸಿದ್ರು ಅದು ಕೇಳಲ್ಲ ನಾವು ಯಾಕೆಂದ್ರೆ ಏಕಾಗಿರುತ್ತ ಕಾಫಿ ಕುಡಿಯು ಕುಡಿಯುವುದಿಲ್ಲ ಹಾಗೆ ರಸ ಎಂದ್ರೆ ಶಕ್ತಿ ಹಾಕಿರುತ್ತೆ ಮತ್ತೆ ಕಾಫಿ ಕುಡಿಬಾರ್ದಂತೂ ಮನಸ್ಸು ಬರೋಲ್ಲ ಕುಡಿಯೇಬೇಕಂತ ಹೇಳಿದ್ರೆ ಮತ್ತೆ ದಿವಸ ಮತ್ತೆ ಕುಡಿತಾರೆ ಇದೇ ಅನುಭವ ಸಾಕಿನ್ನೇನು ಬಿಕ್ಕಿಂತ ಮೆಗಿಲಾದದ್ದು ಹೋಗಲ್ಲ ಹೋಗತ್ತಾ ಇಲ್ಲ ಹೋಗುದಿಲ್ಲ ಹಾಗಾಗಿ ಅದೂ ಹೋಗ್ಬೇಕಾದ್ರೆ ದೊಡ್ಡ ರಸವನ್ನು ಕುಡಿಬೇಕು ಕಾಫಿ ರಸ ಚಾ ರಸ ಇತ್ಯಾದಿ ವಿಷಯ ರಸ ಅಲ್ಲ ಅದರ ಬಗ್ಗೆ ರಾಗ ಹೋಗಬೇಕಾದ್ರೆ ದೊಡ್ಡ ರಸವನ್ನು ಪಾರ ಮಾಡಬೇಕು ನನ್ನ ಹೇಳಿದಾಯಿತು ನಿನ್ನೆ ಹೇಳಿದಾಗಿದೆ ರಸೋಸ ರಸಂ ಹೇವಾ ಲಬ್ಾನಂದೀ ಭವತಿ ಉಪನಿಷತ್ತೇ ಇರ್ತದೆ ಸೋ ರಸ ಆ ಭಗವಂತ ದೊಡ್ಡ ರಸ ಆ ಮಹಾರಸನಾದ ಸರ್ವಗುಣ ರಸನಾದ ಆ ಭಗವಂತನನ್ನು ಕೊಂಡಾಗ ಈ ಕಾಫಿ ರಸ ಆ ರಸ ಈ ರಸ ವಿಷಯ ರಸ ಇದೆ ಅಂತ ನೀರಸ ಅನಿಸ್ತದೆ ನಷ್ಟುದಿಲ್ಲ ಇದು ಇದು ಎಲ್ಲ ಅನುಭವ ಸಿದ್ಧವಾದದ್ದು ಅಂತ ಹೇಳ್ತಾ ಇದ್ದಾರೆ ಆವಾಗ ಏನಾಗತ್ತೆಂದ್ರೆ ಮಾನಸಿಕ ರಸ ವಿಷಯದಲ್ಲಿ ಏನು ರಾಗ ಇದೆ ವಿಷಯದ ರಾಗ ಇದೆ ಅದು ರಸ ಅದು ಹೋಗತ್ತೆ ರಸಮೇಂದ್ರದಲ್ಲಿ ಭೋಗಿಸುವ ಶಕ್ತಿಯು ಕೂಡ ಕಂಟ್ರೋಲ್ ಬರುತ್ತೆ ಹೋಗುತ್ತೆ ಖಾಸಗಿ ಅಂತ ಹೇಳ್ತಾ ಇದ್ದಾರೆ ಇಷ್ಟು ವಿಷಯ ಹಾಗಾಗಿ ಏನಾಯ್ತು ಈಗ ಅಂದ್ರೆ ನಮಗೆ ಈಗ ಹಾಗಾದರೆ ರಾಯು ಅದನ್ನು ಬರೀತಾರೆ ಹಾಗಾದ್ರೆ ಇಂದ್ರಿಯ ಜಯ ಅಂದ್ರೆ ಏನು ವಿಚಾರ ಮಾಡಿ ಇಂದ್ರಿಯ ಜಯ ಅಂದ್ರೆ ಹಾಗಾದ್ರೆ ಅಂದ್ರೆ ಇಷ್ಟು ಆ ಅಪರೋಕ್ಷ ಜ್ಞಾನವನ್ನು ಪಡೆದವನು ಆ ರಚನೇಂದ್ರಿಯದಲ್ಲಿರುವ ಭೋಗಶಕ್ತಿಯನ್ನು ಕಳ್ಕೊಳ್ತಾನೆ ಅದರ ಬಗ್ಗೆ ಮನಸ್ಸಿನ ರಾಗ ಏನಿದೆ ಅದನ್ನು ಕಳ್ಕೊಂಡ್ಬಿಡ್ತಾನೆ ಆವಾಗ ಪೂರ್ಣ ಪ್ರಮಾಣದಲ್ಲಿ ಅವನು ಇಂದ್ರಿಯವನ್ನು ಗೆದ್ದಂತನಾಗ್ತಾನೆ ಹಾಗಾದ್ರೆ ಒಬ್ಬ ಅಪರೋಕ್ಷ ಜ್ಞಾನಿ ಇರ್ತಾನಲ್ಲ ದೇವರನ್ನು ಕಂಡವನು ಅವನ ನಿಜವಾಗಿ ಅವನ ಇಂದ್ರಿಯಗಳು ಸಾಕಷ್ಟು ಇಂದ್ರಿಯಕ್ಕೆ ಬೇಕಾದ ಭೋಗ ಪದಾರ್ಥಗಳು ಆ ಇಂದ್ರಿಯಕ್ಕೆ ಸಂಪರ್ಕ ಆದರೂ ಕೂಡ ಅಂದ್ರೆ ಪಕ್ಕ ಪಕ್ಕದಲ್ಲೇ ಇರುತ್ತೆ ಪದಾರ್ಥಗಳು ಇಂದ್ರಿಯ ಇಲ್ಲದೆ ಇಂದ್ರಿಯ ಎದುರುಗಡೆ ಇರುತ್ತೆ ವಿಷಯ ಪದಾರ್ಥ ಕಾಂಟ್ರಾಕ್ಟೇ ಆಗಲ್ಲ ಆಗಿರ್ತಾನೆ ಯಾಕಂದ್ರೆ ಅವನು ಲೋಕವೇ ಬೇರೆ ಇರುತ್ತೆ ಭಗವಂತ ಭಗವಂತನ ಜ್ಞಾನದಲ್ಲಿ ಆನಂದ ಬಂದನು ಎದುರುಗಡೆ ವಿಷಯ ಪದಾರ್ಥ ಇದ್ರೂ ಕೂಡ ಆ ವಿಷಯ ಪದಾರ್ಥಕ್ಕೂ ಒಳ್ಳೆ ರೂಪ ಇರುತ್ತೆ ಒಳ್ಳೆ ರಸ ಇರುತ್ತೆ ಒಳ್ಳೆ ಶಬ್ದ ಇರುತ್ತೆ ಆದರೆ ಅದಕ್ಕಿಂತ ಸಂಪರ್ಕವೇ ಆಗೋದಿಲ್ಲ ಆ ವಿಷಯದ ಕಡೆಗೆ ಅದನ್ನು ತಾಗಿಸುವುದೇ ಇಲ್ಲ ಅವನು ಆ ಅಕಸ್ಮಾತ್ ವಿಷಯಕ್ಕೂ ಇಂದ್ರಿಯಕ್ಕೂ ಸಂಪರ್ಕ ಆದರೂ ಕೂಡ ಮನಃ ತದಾದ್ರೆ ಮುಖ್ಯನಹರ ಏನಾಯ್ತು ಅಂದರೆ ಅದು ಮನಸ್ಸಿನತ್ರ ಅದನ್ನು ಹೇಳ್ಕೊಂಡು ತರೋದಿಲ್ಲದು ವಿಷಯದ ಸಂಪರ್ಕ ಇಂದ್ರಿಯಾಗುತ್ತೆ ಇಂದ್ರಿಯಾದಾಗ ಇಂದ್ರಿಯಗಳು ಮನಸ್ಸಿಗೆ ಮನಸ್ಸಿನ ಆ ವಿಷಯ ಪದಾರ್ಥ ತಾಗುವಂತೆ ಮಾಡುದಿಲ್ಲ ಅದು ಮನೋ ಮನಸ್ಸಿಗೆ ಮುಟ್ಟುವುದೇ ಇಲ್ಲ ಅದು ಇಂದ್ರಿಯಗಳು ಮುಟ್ಟಿಸುವುದಿಲ್ಲ ಅಕಸ್ಮಾತ್ ಇಂದ್ರಿಯಕ್ಕೂ ವಿಷಯಕ್ಕೆ ಸಂಪರ್ಕ ಆದರೂ ಕೂಡ ಇಂದ್ರಿಯಗಳು ಮನಸ್ಸಿಗೆ ಅದನ್ನು ಮುಟ್ಟಿಸುವುದಿಲ್ಲ ಟಚ್ಚೆ ಆಗೋದಿಲ್ಲ ಮನಸ್ಸಿಗೆ ಆಯ್ತಾ ನ ಅಪರತೆ ಮನಸ್ಸಿನ ವಿಷಯರಾಗ ಆಯ್ತು ವಿಷಯದ ಕಡೆಗೆ ಇಂದ್ರಿಯಗಳು ಮನಸ್ಸನ್ನು ಒಂದು ಪಕ್ಷಕ್ಕೆ ಅಕಸ್ಮಾತ್ ಹೇಳ್ಕೊಂಡ್ರು ಕೂಡ ಮನಸ್ಸಲ್ಲಿ ಹೋದರೂ ಕೂಡ ಆ ಮನಸ್ಸಿಗೆ ಆ ವಿಷಯದ ಬಗ್ಗೆ ರಾಗ ಇರುವುದಿಲ್ಲ ಅನುರಾಗ ಇರುವುದಿಲ್ಲ ಓ ಆಯ್ತು ಇಷ್ಟ ಆಯ್ತು ಈಗ ಹಾಗೆ ಏನಾಯ್ತು ಅಂದ್ರೆ ಸಾಮಾನ್ಯವಾಗಿ ಆಲ್ಮೋಸ್ಟ್ ಅಪರೋಕ್ಷ ಜ್ಞಾನ ಅವನ ಇಂದ್ರಿಯಗಳೆಲ್ಲ ವಿಷಯದ ಕಡೆಗೆ ಹಾಯಿಸುವುದೇ ಇಲ್ಲ ಅಕಸ್ಮಾತ್ ವಿಷಯದ ಕಡೆಗೆ ಹಾಯಿಸ್ ಹಾಯಿಸಿದ್ರೂ ಕೂಡ ಆ ಇಂದ್ರಿಯಗಳು ಮನಸ್ಸನ್ನ ವಿಷಯದ ಕಡೆಗೆ ಕರಣ ಮಾಡುವುದೇ ಇಲ್ಲ ಅಂದ್ರೆ ವಿಷೇದ ಕಡೆಗೆ ಮನಸ್ಸು ಧಾವಿಸದೇ ಇಲ್ಲ ಈ ಇಂದ್ರಿಯದ ಮೂಲಕ ವಿಷೇಧ ಕಡೆಗೆ ಮನಸ್ಸು ಟಚ್ ಆದರೂ ಕೂಡ ಅಲ್ಲಿ ಅದು ನಲಿದಾಡುವುದಿಲ್ಲ ಯಾಕೆ ಅಲ್ಲಿ ನಲಿದಾಡುವುದಿಲ್ಲ ಅಂದ್ರೆ ಅದರ ಬಗ್ಗೆ ಅದು ಆಸಕ್ತಿ ಹೊಂದುವುದಿಲ್ಲ ಯಾವಾಗ ಮನಸ್ಸು ವಿಷೇಧ ಕಡೆಗೆ ಆಸಕ್ತಿ ವಹಿಸುವುದಿಲ್ಲ ಅಂತಾಯ್ತು ಆವಾಗ ಮನುಷ್ಯನಿಗೆ ಅದು ಸಿಗ ಸಿಗ್ಬೇಕು ಸಿಗಬೇಕು ಹ್ಯಾ ಸಿಗುತ್ತೆಪ್ಪ ಪ್ರಯತ್ನ ಮಾಡ್ತಾ ಇದ್ದೇನೆ ಸಿಗಬೇಕು ಸಿಕ್ಕದೋ ಇಲ್ಲೋ ಅಂತ ಮನಸ್ಸಿನಲ್ಲಿ ಕ್ಷೋಭೆ ಸಿಗದೆ ಇದ್ದಾಗ ಕ್ಷೋಭೆ ವಿಳಂಬ ಆದಾಗ ಕ್ಷೋಭೆ ಸಿಗುತ್ತೋ ಇಲ್ವಂಬ ಗೊಂದಲ ಇದರಿಂದ ಕ್ಷೋಭೆ ಇದು ಯಾವುದು ಆಗೋಲ್ಲ ಯಾಕೆ ಅದರಲ್ಲಿ ಆಸಕ್ತಿ ಕಳ್ಕೊಂಡಿದ್ದಾರೆ ಅದು ಸಿಕ್ಕಿದ್ರು ಅಷ್ಟೇ ಬಿಟ್ಟರು ಅಷ್ಟೇ ಅಂತ ಇರ್ತಾರೆ ಅವರು ಓಹೋ ಇದು ನಿಜವಾಗಿಯೂ ಕೂಡ ಮನ ಕ್ಷೋಭೆಯನ್ನು ಉಂಟು ಮಾಡಲಿಲ್ಲ ಅಂತಾದ್ರೆ ಅದೇ ಇಂದ್ರಿಯ ಜಯ ಅದನ್ನು ಎರಡು ರೀತಿಯಾಗಿ ಅದನ್ನು ಮಾಡಲಿಕ್ಕೆ ಬರುತ್ತೆ ಹೇಗೆ ಅಂದರೆ ಸ್ವಯಂ ಸಂಗ್ರಹಣ ದ್ವೇದ ಭವತ್ತು ಬಾಹ್ಯ ಇಂದ್ರಿಯಗಳ ಶಕ್ತಿ ಹಾಸದಿಂದ ಮನಸ್ಸಿನ ರಾಗಕ್ಷಯದಿಂದ ಎರಡು ರೀತಿಯಾಗಿ ಬಾಹ್ಯ ಇಂದ್ರಿಯಗಳ ಶಕ್ತಿ ಕ್ರಾಸವಾದರೂ ಮನಸ್ಸಿನ ರಾಗ ಹಾಸವಾದರೂ ನಾಶ ಆದರೂ ಬರುತ್ತೆ ಆದರೆ ಇದನ್ನ ಒಬ್ಬ ಸಾಧನ ಮಾಡಬೇಕಾದ್ರೆ ನಿಜ್ಞಾಸು ಆಹಾರ ಬಿಟ್ಟು ಪ್ರಯತ್ನ ಪೂರ್ವಕವಾಗಿಂತಹ ಇಂದ್ರಿಯಜಯವನ್ನು ಸಂಪಾದನೆ ಮಾಡಬೇಕು ಜ್ಞಾನಿಯಾದವನಿಗೆ ಅಪರೋಕ್ಷ ಜ್ಞಾನ ಆದ್ರಿಂದಾಗಿ ಸಹಜವಾಗಿ ಇದು ಇರುತ್ತೆ ಅದು ಪ್ರಯತ್ನ ಸಾಧ್ಯ ಅಲ್ಲ ಆದ ಈ ಅಪರೋಕ್ಷ ಜ್ಞಾನ ಬರುವುದಕ್ಕಿಂತ ಮೊದಲು ಯಾರಿಗೂ ಅದು ಸಹಜವಾಗಿ ಇರುವುದಿಲ್ಲ ಆದ್ರಿಂದಾಗಿ ಇಂದ್ರಿಯಜಯ ತುಂಬಾ ಆಹಾರ ಬಿಟ್ಟು ಒದ್ದಾಡಬೇಕಾಗತ್ತೆ ಆದ್ರಿಂದಾಗಿ ಆಹಾರ ಬಿಡ್ಲಿಕ್ಕೆ ಯಾರು ತಯಾರಿಲ್ಲ ಆದ್ರಿಂದಾಗಿ ಅವರಿಗೆ ಇಂದ್ರಿಯ ಜಯವು ಎಟಕುವುದಿಲ್ಲ ಆದ್ರಿಂದಾಗಿ ನಾನೇ ಇಟ್ಕೊತಾ ಇಲ್ಲಂತೂ ಒದ್ದಾಡ್ತಾ ಕೂತ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾನೆ ಅಲ್ರಿ ನೀವ್ ಹೇಳಿದ್ರಿ ದೊಡ್ಡ ಪ್ರಯತ್ನ ಮಾಡಬೇಕು ಅಂತ ಆಹಾರ ಬಿಟ್ಟು ಕುತ್ಕೊಳ್ಬೇಕು ಅಂತ ನಾನು ಹೇಳ್ತೇನೆ ಚೇ ಚೇ ಚೇ ಅಂತಹದ್ದೆಲ್ಲ ಮಾಡಬೇಕಾಗಿಲ್ಲ ಆಹಾರ ಬಿಟ್ಟು ಕೂತ್ಕೊಳ್ಳೋದು ಕಷ್ಟ ಅದು ಕಲಿಯುವದಲ್ಲಿ ಅಂತೂ ಕೇಳುವೆ ಬೇಡ ಕಲಿಯದಲ್ಲಿ ಏನು ಪ್ರಾಣ ಎಲ್ಲಿರತ್ತೆ ಹೇಳಿ ಕಲಿಯುವುದೇ ಎಲ್ಲಿ ಪ್ರಾಣ ಇರುದೋ ಅನ್ನಗತ ಪ್ರಾಣ ಮತ್ತೆ ಅಸ್ಥಿಗತ ಪ್ರಾಣ ಎಲ್ಲಿತ್ತು ಯಾರಿಗಿತ್ತು ಏ ಹಿರಣ್ಯ ಕಶ್ಮೆಗಿತ್ತು ಅಸ್ಥಿಗತ ಪ್ರಾಣ ಅಸ್ಥಿ ಪಂಜರ ಮತ್ತೆಲ್ಲ ಹೋಗಿತ್ತು ರಕ್ತ ಮಾಂಸ ಎಲ್ಲ ಐವತ್ತು ತಂದು ಹೋಗಿದ್ದು ಅಸ್ಥಿ ಮಾತ್ರ ಇತ್ತು ಅಸ್ಥಿಗತ ಪ್ರಾಣನಾಗಿ ತಪಸ್ಸು ಮಾಡಿದೆ ಹಾಗಾಗಿ ಈಗ ಅನ್ನಗತ ಪ್ರಾಣವೇಣೆ ಅಸ್ಥಿಗತ ಪ್ರಾಣ ಅಲ್ಲ ಅದು ಆಗೋದಲ್ಲ ಹೋಗೋದಲ್ಲ ಹಾಗಾಗಿ ಅಷ್ಟು ದೊಡ್ಡ ಪ್ರಯತ್ನ ಬೇಕಾಗಿಲ್ಲ ಒಂದು ಸಾಮಾನ್ಯ ಪ್ರಯತ್ನ ಮಾಡಿದರೆ ಸಾಕು ಅದೇನು ಪ್ರತ್ಯಾಹಾರ ಏನ್ರಿ ಪ್ರತ್ಯಾಹಾರ ಆಸನ ಯಮ ಅಲ್ಲಿಂದ ಶುರುವಾಗತ್ತೆ ನಿಯಮ ಸಸ್ತಿಕಾರಿ ಆಸನ ಮತ್ತೆ ಪ್ರಾಣಾಯಾಮ ಏನ್ರಿ ಪ್ರತ್ಯಾಹಾರ ವಿಷೇಧಗಳು ಹೋಗ್ತಕ್ಕಂಥ ಮತ್ತೆ ಮತ್ತೆ ವಿಚುದ್ರಾ ಮಾಡ್ಕೊಳ್ಳೋದು ಸಾಕು ಮುಂದೆ ಆಹಾರ ಬಿಟ್ಟು ಕುತ್ಕೊಳ್ಳೋದೆಲ್ಲ ಸಾಧ್ಯ ಇಲ್ಲ ಇಷ್ಟೇ ಮಾಡೋಣ ಇಷ್ಟೇ ಮಾಡಿದ್ರಿಂದ ಕೂಡ ನಿಮಗೆ ಕಂಟ್ರೋಲ್ ಬರುತ್ತೆ ಇದು ಸಾಮಾನ್ಯ ಪ್ರಯತ್ನ ಈಗಂತೂ ಕೇಳೋದೇ ಬೇಡ ಯೋಗ ಕ್ಲಾಸ್ ಆಗ್ತಾ ಇದೆ ಯೋಗ ಕ್ಲಾಸಿನಲ್ಲಿ ಎಲ್ಲ ಹೇಳಿಕೊಡ್ತಾರೆ ಪ್ರಾಣಾಯಾಮ ಪ್ರತ್ಯಹಾರ ಎಲ್ಲ ಎಲ್ಲ ಗಲ್ಲಿ ಗಲ್ಲಿ ಇದೆ ಯೋಗ ಆ ಯೋಗ ಈ ಯೋಗ ಹೌದಲ್ವಾ ಸುಲಭ ನಮ್ಗೆ ತೀಸ್ಕೊಟ್ರು ಸಾಕು ಎಲ್ಲ ಯೋಗ ಸಿದ್ಧಿ ಆಗತ್ತೆ ಪ್ರತ್ಯಾಹಾರ ಆದಿನ ಹೇಳಿಕೊಡ್ತಾರೆ ಹಾಗಾಗಿ ಸುಲಭ ಆಗುತ್ತೆ ಆದ್ರಿಂದಾಗಿ ಆಹಾರ ಬಿಟ್ಟು ಕುತ್ಕೊಳ್ಳಬೇಕಾಗಿಲ್ಲ ಸುಲಭ ಅಲ್ಪ ಪ್ರಯತ್ನದಿಂದಲೂ ಸಾಧ್ಯ ಆಗತ್ತೆ ಒಂದು ಇಂದ್ರಿಯ ಜಯಕ್ಕೆ ಆಹಾರ ಬಿಟ್ಟು ಕುತ್ಕೊಳ್ಳುವಂತಹ ಕಠಿಣ ಪ್ರಯತ್ನ ಮಾಡಬೇಕಾಗಿಲ್ಲ ಪ್ರಾಣಾಯಾಮ ಪ್ರತ್ಯಾಹಾರಾದಿ ಸಾಮಾನ್ಯ ಪ್ರಯತ್ನ ಮಾಡಿದ್ರು ಅದು ಸಿದ್ಧಿಸುತ್ತೆ ಒಂದು ಇನ್ನೊಂದ್ರೆ ಈಗ ಅಪರೋಕ್ಷ ಜ್ಞಾನ ಬೇಕೇ ಅಂತಾದರೆ ಅಲ್ಲಿ ಇಂದ್ರಿಯ ಜಯ ಸಂಪಾದನೆ ಮಾಡಲೇಬೇಕಾಗತ್ತೆ ಇಂದ್ರಿಯ ಜಯಕ್ಕೆ ಆಹಾರ ಬಿಟ್ಟು ಕುತ್ಕೊಳ್ಳೇಬೇಕಾಗತ್ತೆ ಆದರೆ ನಿಜವಾಗಿಯೂ ಕೂಡ ನಮಗೆ ಕಾಮಕ್ರೋಧಾದಿ ಪರಿಹಾರ ಆಗಬೇಕು ನಾವು ಶಾಂತರಾಗಿ ಇರಬೇಕು ಅಂತಾದರೆ ನೆಮ್ಮದಿಯನ್ನು ಇರಬೇಕಂತಾದರೆ ದೇವರ ಅಪರೋಕ್ಷ ಜ್ಞಾನವೇ ಪಡಿಬೇಕಾಗಿಲ್ಲ ನಿತ್ಯ ನಿತ್ಯ ವಿವೇಕ ಸಾರ ಅಸಾರ ವಿವೇಕ ಇದ್ರೆ ಸಾಕು ಯಾವುದು ನಿತ್ಯವಾದ ಪದಾರ್ಥ ಯಾವುದು ಅನಿತ್ಯ ಯಾವುದು ಸಾರ ಯಾವುದು ಅಸಾರ ಇಷ್ಟು ತಿಳ್ಕೊಟ್ಟರೆ ಸಾಕು ಈ ವಿವೇಕ ಇದ್ಬಿಟ್ರೆ ಸುಲಭದಲ್ಲಿ ಯಾಕೆಂದು ನೋಡ್ತಾನೆ ಅವನಿಗೆ ವಿಷಯ ಪದಾರ್ಥದಲ್ಲಿ ಅವನಿಗೆ ರಾಗ ಬರಲ್ಲ ಯಾಕಂತ ಅದು ಅನಿತ್ಯ ಅಂತ ಜ್ಞಾನ ಇರುತ್ತೆ ದೇವರಲ್ಲಿ ಮಾತ್ರ ರಾಗ ಬರುತ್ತೆ ಯಾಕೆ ಅವನು ನಿತ್ಯ ಅಂತ ವಿಷಯ ಪದಾರ್ಥ ಅಸಾರ ಅದೇನು ಶ್ರೇಷ್ಠ ಅಲ್ಲ ತುಚ್ಛ ಅಂತ ಜ್ಞಾನ ಇರುವುದರಿಂದಾಗಿ ವಿಷಯ ಪದಾರ್ಥದಲ್ಲಿ ಅವನಿಗೆ ರಾಗ ಬರಲ್ಲ ದೇವರು ಸಾರ ಆದ್ರಿಂದಾಗಿ ಅವನನ್ನು ಮಾತ್ರ ರಾಗ ಬರತ್ತೆ ಸುಲಭ ದೇವರು ಕಂಡೇ ಇದನ್ನು ಪಡಿಬೇಕಾಗಿಲ್ಲ ವಿಷಯದಲ್ಲಿ ವೈರಾಗ್ಯ ಕಾಮಕ್ರೋಧಾದಿ ಹೀನತೆಯನ್ನು ಕಳ್ಕೊಳ್ಬೇಕಾದ್ರೆ ಸಾರಾ ಸಾರ ವಿವೇಚನೆ ಇದ್ರೂ ಸಾಕು ದೇವರು ಕಾಣಲೇಬೇಕಾಗಿಲ್ಲ ಹೀಗೆ ಪ್ರಶ್ನೆ ಬಂದ್ರೆ ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾನೆ ಆರ್ಡಿನರಿ ಪ್ರಯತ್ನ ಪಟ್ರೆ ಸಾಮಾನ್ಯ ಪ್ರಯತ್ನ ಪಟ್ರ ಅದು ಆಗುವುದಿಲ್ಲ ಮಹಾ ಪ್ರಯತ್ನವನ್ನೇ ಪಡಬೇಕು ಯಾಕೆ ಇಂದ್ರೇಜೆ ಪ್ರತ್ಯಾಹಾರಾದಿಗಳಿಂದ ಆಗತ್ತೆ ಅಂದ್ರೆ ಆಗೋದಿಲ್ಲ ಪ್ರತ್ಯಹಾರ ಅರ್ಥ ಏನೋ ವಿಷಯದ ಕಡೆಗೆ ಧಾರಿಸ್ತಕ್ಕಂಥ ಇಂದ್ರಿಯವನ್ನ ಹಿಂದಿಡ್ತಕೊಳ್ಳೋದು ಅದು ಪ್ರತ್ಯಾಹಾರ ಯಾಕೆಂತೆ ಯತೋ ಹ್ಯತಿ ಕೌಂತ್ಯ ಪುರುಡತ್ಯಪಸ್ಥಿತ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ ನೋಡಿ ಅವನು ಪುರುಷ ಒಬ್ಬ ಪುರುಷ ಅಂತ ದೇಹದಲ್ಲಿ ಅಭಿಮಾನ ಇದ್ದವನು ಪುರು ಅಂದ್ರೆ ಪುರ ಅಂದ್ರೆ ಪುರು ಸರತಿ ಇತಿ ಪುರುಷ ಪುರು ಅಂದ್ರೆ ದೇಹ ದೇಹವನ್ನು ಹೊಂದಿದವನು ದೇಹದ ಬಗ್ಗೆ ಎಚ್ಚರ ಇದ್ದವನು ದೇಹದ ಅಭಿಮಾನಿ ಪುರುಷ ಅಂದ್ರೆ ಗಂಡಸ್ರಿಗ ಮಾತ್ರ ತೊಂದರೆ ಆಗತ್ತೆ ಹೆಂಗಸರಿಗೆ ಇಲ್ಲ ಅಂತ ಅರ್ಥ ಅಲ್ಲ ಇಲ್ಲಿ ಇಲ್ಲಿ ಪುರುಷ ಅಂದ್ರೆ ಗಂಡಸರು ಹೆಂಗಸರು ಎಲ್ಲರೂ ಪುರುಷರೇ ಕಾರಣ ಏನಂದ್ರೆ ಎಲ್ಲರೂ ಕೂಡ ದೇಹದಲ್ಲಿ ಮಲಗಿದ್ದವರು ದೇಹದಲ್ಲಿ ಯಾರು ಮಲ್ಕೊಳ್ತಾರೆ ಅವರೆಲ್ಲ ಪುರುಷರೇ ಆರಾಮಲ್ಲ ಟೆನ್ಷನ್ ನಿಮ್ಮ ಪುರಿ ಅಂದ್ರೆ ದೇಹ ದೇಹದಲ್ಲಿ ದೇವರೂ ಮಲ್ಕೊಳ್ತಾನೆ ಜೀವನೂ ಮಲ್ಕೊಳ್ತಾನೆ ಇಬ್ರಿಗೂ ಪುರುಷ ಅಂತ ಹೇಳಿದ್ರು ಪುರುಷ ಶೇತೈತಿ ಪುರುಷ ಭಗವಂತ ಮಲ್ಕೊಂಡಿದ್ದಾನೆ ದೇಹದಲ್ಲಿ ಅವನು ಮಲ್ಕೊಂಡಿದ್ದಾನೆ ಅಂತ ಹೇಳುದು ಈ ಬಡಬಾಯಿ ಜೀವನ ಮಲ್ಕೊಂಡಿದ್ದಾರೆ ಹಾಗಾದ್ರೆ ದೇವರಿಗೆ ನಮಗೇನು ವ್ಯತ್ಯಾಸ ಅಂದ್ರೆ ದೇವರು ಮಲ್ಕೊಂಡಿದ್ದಾರೆ ಅಂದ್ರೆ ಅರ್ಥ ಬೇರೆ ನಾವು ಮಲ್ಕೊಂಡಿದ್ದೇವ್ರಂತ ಅರ್ಥ ಬೇರೆ ನಮಗೆ ಎಚ್ಚರ ತಪ್ಪೀರಿ ಅಂತ ಅಷ್ಟೇ ಅರ್ಥ ನಾವು ಈ ದೇಹವನ್ನು ಕುರುಡುನಾಗಿ ಸಂತೆಗೆ ಬಂತಂತೆ ಅದು ಏಕೆ ಗೊತ್ತ ಗೊತ್ತಿಲ್ಲ ಈ ಸಾಧನ ಶರೀರ ಹೊತ್ತರೂ ಕೂಡ ನಾವು ಏನು ಮಾಡಬೇಕು ಅಂತ ವಿವೇಚನೆ ನಮಗಿಲ್ಲ ಯಾಕಂದ್ರೆ ಹಾಕ್ತಾರೆ ಅನಾಭಿಮಾಯ ಯದಾದೀವ್ರಬುದೇ ಅಂತ ಅನಾದಿ ಅಜ್ಞಾನದ ಮಾಯೆಯಿಂದ ಮಲ್ಕೊಂಡ್ಬಿಟ್ಟಿದ್ದಾನೆ ದೇವರ ಬಗ್ಗೆ ಎಚ್ಚರಿಕೆ ಇಲ್ಲ ತಾನು ಏನು ಮಾಡಬೇಕೆಂದು ವಿವೇಚನೆ ಇಲ್ಲ ಅವನಿಗೆ ಹಾಗಾಗಿ ಅವನು ಹೊಲ್ಕೊಂಡಿದ್ದಾನೆ ಇನ್ನೊಬ್ಬ ದೇವರು ಮಲ್ಕೊಂಡಿದ್ದಾನೆ ಅವನಿಗೆ ಟೆನ್ಷನ್ ಇಲ್ಲ ಅಂತ ಅರ್ಥ ಅರ್ಥಾತ್ ಇಷ್ಟೆಲ್ಲಾ ದೇಹದಲ್ಲಿ ಇಂದ್ರಿಯಗಳನ್ನ ನಿಗ್ರಾಗಿ ನಿಯಂತ್ರಣ ಮಾಡಿ ಜೀವರನ್ನು ನಿಮನ ಮಾಡುವ ವ್ಯಾಪಾರದಲ್ಲಿ ಕೂಡ ಪರಮಾತ್ಮನಿಗೆ ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿದ್ದಾನೆ ಎಂಬ ಅರ್ಥದಲ್ಲಿ ಪರಮಾತ್ಮನು ಮಲ್ಕೊಂಡಿದ್ದಾನೆ ಜೀವಾತ್ಮನ ಮಲ್ಕೊಂಡಿದ್ದಾನೆ ಎಚ್ಚರ ತಪ್ಪಿದ್ದಾನೆಂತ ಹೀಗರ್ಥ ಅವನು ಆರಾಮಾಗಿದ್ದಾನಂತರ್ಥ ಹಾಗಾಗಿ ಪ್ರತಿಯೊಬ್ಬರೂ ದೇಹದ ಮೇಲೆ ಅಭಿಮಾನ ಇದ್ದವರು ಅವರೆಲ್ಲರೂ ಪುರುಷರೇ ಹಾಗಾಗಿ ಆ ದೇಹದ ಅಭಿಮಾನ ಇದ್ದವನಿಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅಂದರೆ ಎಷ್ಟೇ ಪ್ರಯತ್ನ ಅಂದರೆ ಪ್ರಯತ್ನವನ್ನು ಮಾಡಿದ್ರು ಕೂಡ ಯಥಪೋಪಿ ಯತ್ನ ಮಾಡ್ತಾ ಇದ್ದಾನ ಆದ್ರೆ ಇಂದ್ರಿಯಗಳು ಏನ್ ಮಾಡ್ತಾ ಬಂದ್ರೆ ಮನಸ್ಸನ್ನ ಬಲಾತ್ಕಾರದಿಂದ ಹರಂತಿ ಅಂದ್ರೆ ಏನರ್ಥ ಇಷ್ಟೇ ಅರ್ಥ ಮನಸ್ಸನ್ನು ತಾನು ಆ ಇಂದ್ರಿಯ ದೇಹಾಭಿಮಾನ ಇದ್ದ ವ್ಯಕ್ತಿಗೆ ಇಂದ್ರಿಯೇನ್ ಮಾಡ್ತಾವಂದ್ರೆ ವಿಷಯದ ಕಡೆಗೂ ಅವುಗಳು ಸಂಪರ್ಕವನ್ನು ಬೆಳೆಸಿ ಇಂದ್ರಿಯವೂ ಕೂಡ ವಿಷೇಧಕ್ಕೆ ಧಾವಿಸುವಂತೆ ಮಾಡಿ ಇಂದ್ರಿಯವೂ ಕೂಡ ಆ ವಿಷಯದಲ್ಲಿ ಅನುರಾಧಯುತವನ್ನಾಗಿ ಮಾಡ್ತಾರೆ ಸುಮ್ಮನೆ ಕೂತ್ಕೊಳ್ಳಲಾಗ ಬಿಡುದಿಲ್ಲ ಬಲಾತ್ಕಾರದಿಂದ ಹಾಗೆ ಮಾಡ್ತಾರೆ ಹಾಗಾದರೆ ಹಾಗಾದರೆ ಏನು ಮಾಡಬೇಕು ತಾವತ ಆತ್ಮನ ಕಥಮೆಂದ್ರಿಗೆ ಐತಿ ದಾಹ ಅದು ಮಾಡಿದ ನಂತರ ಏನಾಗತ್ತೆ ಮನಸ್ಸಿಗೆ ಕ್ಷೋಭೆಯನ್ನು ಉಂಟು ಮಾಡತಕ್ಕಂಥದ್ದಾಗ್ತದೆ ಹಾಗಾಗಿ ಇಂದ್ರಿಗೆ ಅದು ಸಾಧ್ಯ ಇಲ್ಲ ಯಾಕೆಂದರೆ ಮನಸ್ಸನ್ನು ಯಾವಾಗ ರಾಗಯುಕ್ತವಾಗಿ ಮಾಡ್ತೋ ಮನಸ್ಸಿಗೆ ಆ ಪದಾರ್ಥ ದೊರೆಯಿಲ್ಲ ಅಂತಾದರೆ ಏನಾಗಿರುತ್ತೆ ಟೆನ್ಷನ್ ಶುರು ಆಗುತ್ತೆ ಈ ಟೆನ್ಷನ್ ಆಗಿಬಿಟ್ಟು ಹೋಗಿತ್ತು ಹೋಗಿತ್ತು ಗೆದ್ದಾಗ ಸೋತ ಹಾಗೆ ಆಯ್ತು ಇಂದ್ರಿಯಕ್ಕೆ ಸೋತ ಹಾಗ ಆಗತ್ತೆ ಅಂತ ಹೇಳ್ತಾರೆ ಆದ್ರಿಂದಾಗಿ ನತೇನ ತಾನಿ ವಿಗಿತಾನಿ ಯಾವಾಗ ಇಂದ್ರಿಯಗಳು ನಮ್ಮ ಮನಸ್ಸನ್ನು ವಿಷಯದ ಕೆಡೆಗೆ ಎರ್ಕೊಂಡು ಹೋಗಿ ಅಲ್ಲಿ ಅದು ಅದರ ಬಗ್ಗೆ ತುಂಬ ಆಕರ್ಷಣೆಗೆ ಒಳಗಾಗುವಂತೆ ಮಾಡಿ ಮತ್ತೆ ಆ ಮನಸ್ಸಿಗೆ ಅದು ಸಿಗದೇ ಇದ್ದಾಗ ಆ ಮನಸ್ಸು ಚಡಪಡಿಸುವಂತೆ ಮಾಡುತ್ತೆ ಅಲ್ಲ ಇದರಿಂದಾಗಿ ಏನಾಯಿತು ಇಂದ್ರಿಯವೇ ನಮ್ಮನ್ನು ಗೆದ್ದುತ್ತೇವೆ ವಿನಃ ಇಂದ್ರಿಯವನ್ನು ನಾವು ಗೆದ್ದಾಗ ಆಗುವುದಿಲ್ಲ ಯಾಕೆ ಅಂದರೆ ಇಷ್ಟೇ ತಾನೇ ಯಾರು ಎಂ ವ್ಯಾಕುಲ ನಕರೋತಿ ಸತೇನ ವಿಚಿತ ಇಷ್ಟೇ ಅರ್ಥ ಯಾವ ವ್ಯಕ್ತಿಯನ್ನ ಯಾವುದು ವ್ಯಾಕುಲ ಮನಕ್ಷ ಅದು ಅವನಿಂದ ಿತವಾದ ಹಾಗೆ ಆದರೆ ನಮ್ಮ ಮನಸ್ಸು ಅಥವಾ ಇಂದ್ರಿಯ ನಮ್ಮನ್ನು ವ್ಯಾಕುಲಗೊಳಿಸ್ತದೆ ಅಂತ ಹೇಳಿಬಿಟ್ಟೆ ನಿಜವಾಗಿಯೂ ಕೂಡ ನಾವು ಸೋತ ಹಾಗೆ ಇಂದ್ರಿಯಕ್ಕೆ ನಾವು ಸೋತಿದ್ದೇವೆ ಅಂತ ಅರ್ಥ ಯಾಕೆ ಅದು ನಮಗೆ ವ್ಯಾಕ್ಯಗಳಿಸಿತು ಮನೋವ್ಯಾಕುಲ ಉಂಟು ಮಾಡಿದರೆ ಮುಗಿತು ನಾವು ವ್ಯಾಕುಲಕ್ಕೆ ಒಳಪಟ್ಟವರಾದರೆ ನಾವು ಸೋತಿದ್ದೇವೆ ಅಂತ ಅರ್ಥ ಹಾಗಾಗಿ ಏನು ಮಾಡಬೇಕೀಗ ಆರ್ಡಿನರಿ ಪ್ರಯತ್ನ ಮಾಡಿದ್ರೆ ಸಾಮಾನ್ಯ ಪ್ರಯತ್ನ ಮಾಡಿದ್ರೆ ಸಾಲು ಅನ್ನ ಬಿಟ್ಕೊಳ್ಳಿ ಕೊನೆ ಪ್ರಯತ್ನ ಏನಂದ್ರೆ ಮಹಾಪ್ರಯತ್ನ ಮಾಡಬೇಕು ಅನ್ನ ಬಿಟ್ಟು ಕೂತ್ಕೊಳ್ಬೇಕು ಅಯ್ಯಯ್ಯೋ ಇದು ಹೇಗ್ರಿ ಸಾಧಾರಣ ಪ್ರಯತ್ನ ಮಾಡಿದ್ರೂ ಆಗುವುದಿಲ್ಲ ಮತ್ತೆ ವಿವೇಕ ಜ್ಞಾನದಿಂದಲೂ ಆಗೋದಿಲ್ಲ ಹಾಗಾದ್ರೆ ಅದು ಅಶಕ್ಯವೇ ಅಂತಾಯಿತು ಸಾಧಾರಣ ಪ್ರಯತ್ನಕ್ಕೆ ಅದು ನಮಗೆ ಅದನ್ನು ಇಂದ್ರಿಯ ದೇವನ ಸಂಪಾದನೆ ಮಾಡಲಿಕ್ಕೆ ಆಗುದಿಲ್ಲ ಮಹಾಪ್ರಯತ್ನ ನಮಗೆ ಅಟಕೋದಿಲ್ಲ ಮಹಾಪ್ರಯತ್ನ ಅದು ಹೇಳಿ ಆಹಾರ ಬಿಟ್ಟು ಕುತ್ಕೊಳ್ಳೋದು ಅದು ನಮಗೆ ಸಾಧ್ಯ ಇಲ್ಲ ಹಾಗಾಗಿ ಏನಾಯಿತು ಇಂದ್ರಿಯ ಜಯ ನಮಗೆ ಬಹಳ ಕಷ್ಟ ಆಯ್ತಿಲ್ಲ ಇಂದ್ರಿಯ ಜಯಸ್ಯ ಬ್ರಹ್ಮ ದೃಷ್ಟಿ ಸಾಧ್ಯತೆ ಅಭಿಮತ ತನ ತಕ್ಷೆ ತಜ್ಞ ಇದಕ್ಕೆ ಇದಕ್ಕೆ ಸತಿ ಅನ್ಯನಾಶಯ ಹಾಗಾಗಿ ಏನು ಮಾಡಬೇಕೀಗ ಸಾಮಾನ್ಯ ಪ್ರಯತ್ನದಿಂದ ಇಂದ್ರಿಯ ಜಯ ಇಲ್ಲ ಆಹಾರ ಬಿಟ್ಟು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಹಾಗಾದರೆ ಇಂದ್ರಿಯ ಜಯಕ್ಕೆ ಒಂದೇ ಒಂದು ಉಪಾಯ ಯಾವುದು ಹೇಳಿ ಹಾಗಾದರೆ ನೀವೇ ಇಂದ್ರಿಯ ಜಯಕ್ಕೆ ಯಾವುದು ಉಪಾಯ ಮಹಾಪ್ರಯತ್ನ ಆಗೋದಿಲ್ಲ ನಿರಾಹಾರ ಆಗೋದಿಲ್ಲ ನಮ್ಮ ಕೈಗೆ ಎಟ್ಕೋದಿಲ್ಲ ಅದು ಸಾಮಾನ್ಯ ಪ್ರಯತ್ನ ಅಂದರೆ ವಿವೇಕ ಸಾರಾಸಾರ ವಿವೇಚನೆ ಪ್ರತ್ಯಾಹಾರ ಪ್ರಾಣಾಯಾಮ ಇದಕ್ಕದು ಅದರಿಂದ ಅದು ಮಾಡಲಿಕ್ಕೆ ಅದರಿಂದ ಅದು ಇಂದ್ರಿಯಜಯ ಆಗೋಲ್ಲ ಹಾಗಾಗಿ ಇಂದ್ರಿಯ ಜಯ ಹ್ಯಾಂಗೆ ಮಾಡ್ಬೇಕು ಹೇಳಿ ನೀವೇ ಹೇಳಿ ಹಾಕ ಮಾಡ್ಬೋದು ಒಂದು ಉಪಾಯ್ ಇಂದ್ರಿಯ ಜಯ ಯಾವ್ದಾಗತ್ತೆ ಹೇಳಿ ಇಷ್ಟೊಂದ್ರೆ ಮೂರು ಎಲ್ಲ ಹೇಗಾಗಿದೆ ಇಂದ್ರಿಯ ಹಾಗಾದ್ರೆ ಬ್ರಹ್ಮಜ್ಞಾನ ಆಗತ್ತಲ್ಲ ಎಲ್ಲಾಗಿದೆ ಆದ್ರೆ ಎಲ್ಲಿ ಆಗಿದೆ ಪರಮಾತ್ಮನ ಅಪರೋಕ್ಷ ಜ್ಞಾನ ಆದ್ರೆ ಇಂದ್ರಿಯಾಗತ್ತೆ ಹಾಗಾದ್ರೆ ಹೀಗೆ ಮಾಡೋಣ ಏನ್ ಮಾಡೋಣ ಇಂದ್ರಿಯಜಯ ಆದ್ರೇ ಅಪರೋಕ್ಷ ಜ್ಞಾನ ಆಗೋದು ಅಪರೋಕ್ಷ ಜ್ಞಾನ ಆದ್ರೆ ಇಂದ್ರಜಯ ಆಗುದು ಅನ್ಯನಾಶ ಹುಚ್ಚಿ ಬಿಡದೆ ಮದುವೆ ಆಗುದಿಲ್ಲ ಮದುವೆ ಆದ್ರೆ ಹುಚ್ಚಿ ಆಗುದಿಲ್ಲ ಇಂದ್ರಿಯಜಯ ಆದ್ರೆ ಇಂದ್ರಿಯ ಇದೆ ಇದ್ರಿಂದ ಪರಮಾ ಪರಮಾತ್ಮ ಅಪರೋಕ್ಷ ಜ್ಞಾನ ಆಗೋದು ಅಪರೋಕ್ಷ ಜ್ಞಾನ ಆದ್ರೂ ಇಂದ್ರಿಯದೇ ಆಗುತ್ತೆ ಹೀಗೆ ಅನ್ಯನಾಶ ಬಂತಲ್ವಾ ಇದೆಂಥದ್ದು ಸಮಾಚಾರ ಅಂತ ಹೇಳಿದ್ರೆ ಅದಕ್ಕೆ ಕೃಷ್ಣ ಹೇಳ್ತಾನೆ ನೋಡಪ್ಪ ಒಂದು ಉಪಾಯ ಇದೆ ಅಂತ ಏನದು ಉಪಾಯ ಅಂದರೆ ಪ್ರತ್ಯಾಹಾರಕ್ಕೆ ಜಗ್ಗುವುದಿಲ್ಲ ಇಂದ್ರಿಯ ಪ್ರಾಣಾಯಾಮಕ್ಕೂ ಜಗ್ಗುವುದಿಲ್ಲ ಇನ್ನು ಆಹಾರ ಬಿಟ್ಟು ಕುತ್ಕೊಳ್ಳಿಕ್ಕೆ ಆಗೋಲ್ಲ ಅಪರೋಕ್ಷ ಜ್ಞಾನ ಬಂದ್ರೇನೆ ಆಗೋದು ಅಪರೋಕ್ಷ ಜ್ಞಾನ ಬಂದಕ್ಕೆ ಇಂದ್ರಿಯೇ ಆಗಬೇಕು ಇಂದ್ರಿಯ ಆಗಿ ಅಪರೋಕ್ಷ ಜ್ಞಾನ ಆಗಬೇಕು ಅದು ಆಗೋದಿಲ್ಲ ಅನ್ನ ಆಶಯ ಬರ್ತದೆ ಹಾಗಾಗಿ ಒಂದು ಕೆಲಸ ಮಾಡೋದು ಕೃಷ್ಣ ಹೇಳ್ತಾನೆ ಅರ್ಜುನನ ಮೇಲೆ ತುಂಬಾ ಪ್ರೀತಿ ಇದೆ ಅದರಿಂದಾಗಿ ಅವನು ಹೇಳ್ತಾನೆ ಏನಂತ ಹೇಳಿದ್ರೆ ಕೆಳು ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರ ವಶೇಹಿ ಯಸ್ಯ ಇಂದ್ರಿಯಾಣಿ ದಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅಂದ್ರೆ ಅರ್ಥ ಏನು ಗೊತ್ತುಂಟ ಅದಕ್ಕೆ ನೀನು ಏನು ಮಾಡಬೇಕು ಅಂದ್ರೆ ಒಂದು ಕೆಲಸ ಮಾಡು ನಿನಗೆ ಆಹಾರ ಬಿಟ್ಟು ಕುತ್ಕೊಳ್ಳಿಕ್ಕೂ ಆಗೋದಿಲ್ಲ ಅಲ್ಲ ಮತ್ತೆ ಸಾಮಾನ್ಯ ಪ್ರಯತ್ನ ಏನು ಇದ್ರೆ ಸಾಧ್ಯ ಇಲ್ಲಲ್ವಾ ಅದಕ್ಕೋಸ್ಕರ ಒಂದು ಕೆಲಸ ಮಾಡು ಎಲ್ಲ ಇಂದ್ರಿಯಗಳನ್ನು ವಿಷಯದ ಕಡೆಗೆ ಧಾವಿಸ್ತಕ್ಕಂಥ ಉಪಸಂಹಾರ ಮಾಡು ವಿತ್ ಪ್ರತ್ಯಹಾರ ಮಾಡು ಪಟ್ಟೆಸರ ದಿಲ್ಲ ಪ್ರತ್ಯಹಾರದ ಜೊತೆಗೆ ಇನ್ನೊಂದು ಮಾಡಬೇಕು ನೀನು ಮತ್ಪರ ಯುಕ್ತ ಆಸೀತ ಅಂತ ಹೆಚ್ಚಿನ ಮಾಡಬೇಕು ಹೆಚ್ಚುವರಿ ಕೆಲಸ ಮಾಡಬೇಕು ವಿತ್ ಡ್ರಾ ಮಾಡ್ಕೊಂಡು ಕುತ್ಕೊಂಡ್ರೆ ವಿತ್ ಡ್ರಾ ಮಾಡ್ತೀವಿ ಎಲ್ಲಿ ಇರ್ತಿ ಮತ್ತೆಲ್ಲ ಕಣ್ ಅವರು ತಕೊಂಡಂದ್ರೆ ಎಲ್ಲಿಯಾದ್ರೂ ಇಡಬೇಕು ಅದು ಕುದುರೆ ಇದ್ದ ಹಾಗೆ ಓಡ್ತಾ ಇರ್ಬೇಕದು ವಿಶ ಇಂದ್ರಿ ಅಂದರೆ ಕುದುರೆ ಇಂದ್ರಿ ಅಂದರೆ ಏನು ಅದು ಕುದುರೆ ಇದ್ದಾಗೆ ಇಂದ್ರಿಯಾಣಿ ಹಯಾನು ಕುದುರೆ ಸುಮ್ಮನೆ ಕೂತ್ಕೊಳ್ಳೋಲ್ಲ ಹಯ ಗತವು ಗತಿಶೀಲ ಯಾವಾಗಲೂ ಕುದುರೆ ಒಂದು ಬೇಕು ಮಲ್ಕೊಂಡಿರುವಾಗಲೂ ಸುಮ್ಮನೆ ಕೂತ್ಕೊಳ್ಳಲ್ಲ ಅದು ಆಚೆ ಮಾಡುತ್ತೆ ಈಚೆ ಮಾಡುತ್ತೆ ಅಶ್ವ ಅಶ್ವವು ಚಂಚಲಾತ್ಮಕ ಅಂತ ಸರ್ವದಾ ಗತಿ ಅದರದ್ದು ಅದು ಒಂದು ಸ್ವಲ್ಪ ಸ್ಥಿರವಾಗಿ ನಿಲ್ಲುವುದಿಲ್ಲ ಅದು ಚಟುವಟಿಕೆ ಮಾಡ್ತಾ ಇರಬೇಕು ವಿಷಯದ ಕಡೆಗೆ ಹೋಗ್ತಕ್ಕಂಥ ಇದ್ರೆ ಕಂಟ್ರೋಲ್ ಮಾಡಿದೆ ಮತ್ತೆ ಎಲ್ಲಿ ಹೋಗ್ಬೇಕು ನನಗೆ ದಾರಿ ತೋರು ಅಂತ ಹೇಳುತ್ತೆ ಅದು ಆಗ ದೇವರು ದಾರಿ ಆಗಿದೆ ಅದಕ್ಕೆ ಹೇಳಿದ್ದು ದೇವರ ಹತ್ರ ಅದನ್ನು ಚಲಾವಣೆ ಮಾಡಬೇಕು ಅದಕ್ಕೆ ವಿದ್ಯುಡ್ರಾ ಮಾಡಿದ ನಂತರ ಸುಮ್ಮನೆ ಕೂತ್ಕೊಳ್ಬೇಡ ಮತ್ ಪರಹ ನಾನೇ ಸರ್ವೋತ್ತಮ ಕೃಷ್ಣನೇ ಅಹನೇವ ಪರಹ ಶ್ರೀ ಸರ್ವೋತ್ತಮ ಶ್ರೀ ಕೃಷ್ಣನೊಬ್ಬನೇ ಸ್ವತಂತ್ರ ಶ್ರೀ ಕೃಷ್ಣನೊಬ್ಬನೇ ನಿರ್ದೋಷ ಗುಣಪೂರ್ಣ ಶ್ರೀ ಕೃಷ್ಣನೊಬ್ಬನೇ ಪರ ಕೃಪಾಲನ ಪೂರ್ಣಯೋ ಪಾಲಕ ಇಷ್ಟು ನಿರ್ದೋಷ ಗುಣಪೂರ್ಣ ಅದು ಪರ ಸರ್ವೋತ್ತಮ ಅದು ಪರ ಪರ ಅಂದ್ರೆ ಸ್ವತಂತ್ರ ಅದು ಪರ ಪರ ಅಂದ್ರೆ ಪಾಲಕ ನನಗೆ ಕೃಷ್ಣನೇ ಸರ್ವೋತ್ತಮ ನನಗೆ ಕೃಷ್ಣನೇ ಪಾಲಕ ಕೃಷ್ಣನೇ ಸ್ವತಂತ್ರ ಕೃಷ್ಣನೇ ನಿರ್ದೋಷ ಗುಣಪೂರ್ಣ ಈ ನೀನು ಭಾವನೆಯನ್ನು ಪಡೆದು ಏನು ಮಾಡಬೇಕು ಯುಕ್ತಃ ಆಸೀತ ಯುಕ್ತ ಅಂದರೆ ಯುಜುರಿ ಯೋಗೆ ನನ್ನಲ್ಲಿ ಮನಸ್ಸನ್ನು ಇಡು ಅಂದರೆ ನನ್ನನ್ನು ನೀನು ನಿರಂತರವಾಗಿ ಧ್ಯಾನ ಮಾಡ್ತಾ ಕುತ್ಕೊಳ್ಬೇಕು ಇಂದ್ರಿಯಗಳನ್ನ ವಿಷಯದ ಕಡೆಗೆ ಮಾಡಿಕೊಂಡ ನಂತರ ನನ್ನ ಪಾರುಣ್ಯದ ಅರಿವಿನ ಹಿನ್ನೆಲೆಯಲ್ಲಿ ನನ್ನ ತನ್ನಲ್ಲೇ ಮನಸ್ಸನ್ನು ಸಂಯೋಜನೆ ಮಾಡ ಅಷ್ಟೇ ಮಾಡಬೇಕಾದ್ರೆ ಇದರಿಂದಾಗಿ ಇಂದ್ರೇಜೆ ಆಗುತ್ತೆ ಆಹಾರ ಬಿಟ್ಟು ಆಗೋದಿಲ್ಲ ಪ್ರತ್ಯಹಾರ ಸಾಮಾನ್ಯಕ್ಕೆ ಜಗ್ಗುವುದಿಲ್ಲ ಅದರ ಜೊತೆಗೆ ಹೆಚ್ಚುವರಿ ಉಪಾಯ ಏನು ಸಮ ಪ್ರತ್ಯಾಹಾರ ಮಾಡಿದ ನಂತರ ಹರಿಸರವೋತ್ತಮತ್ವಾದಿ ಜ್ಞಾನದ ಹಿನ್ನೆಲೆಯಲ್ಲಿ ನನ್ನಲ್ಲಿ ಮನಸ್ಸನ್ನು ಯೋಜನೆ ಮಾಡಬೇಕು ಅಂದ್ರೆ ನನ್ನ ಸ್ಮರಣೆ ಮಾಡ್ತಾ ತಿದ್ದುಕೊಳ್ಬೇಕು ಆ ರೀತಿಯಾಗಿ ಮಾಡಿದರೆ ಇಂದ್ರಿಯ ವಿಜಯ ಆಗತ್ತೆ ಅದರಿಂದಾಗಿ ಅಪರೋಕ್ಷ ಜ್ಞಾನ ಆಗತ್ತೆ ಅಂತ ಹೇಳ್ತಾನೆ ನೋಡಿ ಎಷ್ಟು ಚೆನ್ನಾಗಿ ರಾಯರು ಬರೆದಿದ್ದಾರೆ ಅಂದರೆ ತುಂಬ ರಾಯರು ಕರ್ತಾ ಇದ್ದಾರೆ ಏನು ಅಂದರೆ ವಸ್ತುವಷ್ಟು ಇಂದ್ರಿಯ ಜಯ ಹಿಂದೆ ಹೇಳಿದಾಗೆ ಸಾಮಾನ್ಯವಾಗಿ ಪ್ರತ್ಯಾಹಾರ ಸಾರಾ ವಿವೇಚನೆಯಿಂದ ಖಂಡಿತವಾಗಿ ಆಗೋದಿಲ್ಲ ನಿರಾಹಾರಕ್ಕಾದರೂ ಉಪಾಯ ಇದೆ ಆದರೆ ಅದನ್ನು ಅನುಷ್ಠಾನದಲ್ಲಿ ತರಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಿದ್ರೂ ಕೂಡ ಒಂದಿದೆ ಮಹಾಪ್ರಯತ್ನ ಪ್ರತ್ಯಾಹಾರ ನಿರಾಹಾರತ್ವಕ್ಕೆ ಪ್ರತಿನಿಯಾಗಿ ಒಂದು ಮಹಾಪ್ರಯತ್ನ ಇದೆ ಅದರಿಂದಾಗಿ ಗೆಲ್ಲಿಗೆ ಸಾಧ್ಯ ಉಂಟು ಅದು ಪರಮಾತ್ಮ ಸರ್ವೋತ್ತಮ ಪರಮಾತ್ಮ ಸ್ವತಂತ್ರ ಪರಮಾತ್ಮ ನಿರ್ದೋಷ ಗೊಳಪೂರ್ಣ ಪರಮಾತ್ಮನೇ ಪಾಲಕ ಇತ್ಯಾದಿ ಹರಿಯ ಮಹಾತ್ಮ್ಯವನ್ನು ಅರಿತು ಅವನಲ್ಲೇ ನಿರಂತರವಾಗಿ ಯುಕ್ತರಾಗಬೇಕು ಮನಸ್ಸಿನ ಸಂಬಂಧ ಪರಮಾತ್ಮನಲ್ಲೇ ಇರಬೇಕು ನಮಗೆ ಅದೇ ಹಣ ಧ್ಯಾನ ಮಾಡ್ತಾ ಕುತ್ಕೊಳ್ಬೇಕು ಹಾಗೆ ಮಾಡಿದರೆ ಅದರಿಂದ ಇಂದ್ರಿಯ ದೇಹವನ್ನು ಸಾಧನೆ ಮಾಡಬಹುದು ಹಾಗಾದ್ರೆ ಕೃಷ್ಣ ಯಾಕೆ ಹೇಳಿದ ನಿರಾಹಾರ್ಯ ದೇಹಿನಹ ವಿಷಯಂತೆ ನಿರಾಹಾರ್ಯ ದೇನಃ ಆಹಾರ ಬಿಟ್ಟು ಕುತ್ಕೊಂಡ್ರೆ ಇಂದ್ರಿಯದಲ್ಲಿ ಭೋಗಶಕ್ತಿ ಹ್ರಾಸವಾಗತ್ತೆ ಇಂದ್ರಿಯದ ಕಂಟ್ರೋಲ್ಗೆ ಬರುತ್ತೆ ಅಂತ ಯಾಕೆ ಹೇಳಿದ್ದು ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದರ ಮತ್ತೆ ಯಾಕೆ ಹೇಳಿದ್ರೆ ಇದನ್ನೇ ಹೇಳ್ಬೋದಿತ್ತಲ್ಲ ಯಾವುದು ನಮಗೆ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯವೋ ಅದನ್ನು ಹೇಳುದು ಬಿಟ್ಟೋ ಯಾಕೋ ಏನಂತ ಪರಿಸರೋತ್ತಮತ್ವಾದಿ ಜ್ಞಾನಪೂರ್ವಕ ಭಗವಂತನ ನಿರಂತರ ಸ್ಮರಣೆ ಅದನ್ನೇ ಹೇಳ್ಬೋದಿತ್ತಲ್ಲ ಯಾವುದು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಇಲ್ಲವೋ ಆ ನಿರಾಹಾರತ್ವಾದಿಗಳು ಯಾಕೆ ಹಿಂದೆ ಹೇಳಿದ ಅಯ್ಯೋ ನಿಮ್ಗೆ ಗೊತ್ತಿಲ್ಲ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಅವನು ಹೇಳಿದ್ದಲ್ಲ ವಾಸ್ತು ವಸ್ತುಸ್ಥಿತಿಯನ್ನು ಹೇಳಿದ ಅವನು ಆಹಾರ ತಗೊಳ್ಳಿಲ್ಲ ಅಂದ್ರೆ ಇಂದ್ರಿಯ ಕಂಟ್ರೋಲ್ಗೆ ಬರುತ್ತೆ ಅಂತ ವಾಸ್ತವ ಸ್ಥಿತಿ ಅದನ್ನು ನೀವು ಅನುಷ್ಠಾನಕ್ಕೆ ತರಬೇಕು ಅಂತ ಇರ್ತಾರ ಅನುಷ್ಠಾನಕ್ಕೆ ತರಲಿಕ್ಕೆ ಯೋಗ್ಯವಾದುದು ಇದೆ ಅಂತ ಅಭಿಪ್ರಾಯ ಹೇಳಿದ್ದು ಸರಿ ರೀ ಆಗಾದ್ರೆ ಜ್ಞಾನಿಗೆ ಆದರೆ ಇಂತಹ ತುಂಬಾ ಮಹಾ ಪ್ರಯತ್ನ ಯಾಕೆಂದ್ರೆ ವಿಷಯದ ಕಡೆ ಧಾವಿಸ್ತಕ್ಕಂತ ಇಂದ್ರಿಯವನ್ನೆಲ್ಲ ಬಹಳ ಕಷ್ಟ ಉಂಟು ತಗೊಳ್ಳಿ ಸಾಧ್ಯ ಪರಮಾತ್ಮನ ಸರ್ವೋತ್ತಮತ್ವಾದ ಜ್ಞಾನ ಸಂಪಾದನೆ ಮಾಡಬೇಕು ಅಲ್ಲೇ ಮನಸ್ಸು ಇರಬೇಕು ಅದು ಏನಾಗತ್ತೆ ಆ ವ್ಯಕ್ತಿಯನ್ನು ಮೊದಲು ನೋಡಿರುವುದಿಲ್ಲ ಅಷ್ಟು ಇಂಟ್ರೆಸ್ಟ್ ಬರಲ್ಲ ಅದು ಭ್ರಮಸ್ಯ ಆಗದ ಹಾಗೆ ದೇವ್ರನ್ನ ನಾವು ಕಣ್ಣಿರುವುದಿಲ್ಲಲ್ಲ ಯಾಕೆ ಭಾಷ್ಯ ಪ್ರಪಂಚದ ಪ್ರತ್ಯಕ್ಷ ಅನುಭವ ಇರುವಾಗ ಅದು ಕಣ್ಣಿ ಕಟ್ಟುವಂತೆ ನಮಗೆ ಅದರ ಗುಣಗಳೆಲ್ಲ ಕಾಣತ್ತೆ ದೇವರು ಗುಣ ಏರಿದ್ರು ಹೇಳಿದ್ದು ಕೇಳಿದ್ದು ಮಾತ್ರ ಹಾಗಾಗಿ ತುಂಬಾ ಕಷ್ಟ ಆಗತ್ತೆ ಪುನಃ ಪುನಃ ಪ್ರಯತ್ನ ಮಾಡಿ ಮಾಡಿ ಮಾಡಿ ಮಾಡಿ ಮಾಡ್ಬೇಕಾಗತ್ತೆ ಅದು ತುಂಬಾ ಆಯಾಸ ಆಗತ್ತೆ ಜನರಿಗೆ ಯಾವಾಗ್ಲೂ ಕೂಡ ಆಯಾಸ ಇಲ್ದೇನ ಬಂದ್ರೆ ಉಪಯೋಗ ಆಯಾಸ ಯಾರು ತಯಾರಿಲ್ಲ ಹಾಗಾಗಿ ಅತ್ಯಾಯಾಸ ಆಗತ್ತೆ ಅಂತ ಜನ್ರು ಯಾರೂ ಕೂಡ ಅಂತ ಮಹಾ ಮಾಡಿ ಇಂದ್ರಿಯ ಸಂಪಾದನೆ ಮಾಡಿಕೊಂಡು ಜ್ಞಾನ ಸಂಪಾದನೆ ಮಾಡ್ಲಿಕ್ಕೆ ಯಾರೂ ತೊಡಗುದಿಲ್ಲ ನಮಗೆ ಎಲ್ಲಷ್ಟು ಆಯಾಸ ಆಗ್ಬಾರ್ದು ಆಯಾಸ ಏನ್ ಬೇಕಾದ್ರೂ ಮಾಡ್ತೇನೆ ಆಯಾಸ ಆದ್ರೆ ನಾವು ಮಾಡೋಲ್ಲ ಒಂದು ಜನ ಅನ್ಕೊಳ್ತಾರೆ ಅದಕ್ಕೋಸ್ಕರ ಮಾಡಲ್ಲ ಪ್ರಯತ್ನ ಮಾಡಲ್ಲ ಜ್ಞಾನ ಬರಲ್ಲ ಒದ್ದ ಅರ್ಥ ಕುತ್ಕೊಳ್ತಾರೆ ಅಂತ ಕೃಷ್ಣ ರಾಯರು ಚೆನ್ನಾಗೇ ಬರೆದಿದ್ದಾರೆ ನೋಡಿ ಹಾಗಂತೇಳ್ಕೊಂಡು ಜ್ಞಾನ ಎಂದು ಮಹಾ ಪ್ರಯತ್ನದಿಂದ ಅದು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬ ಅರ್ಥ ಅಲ್ಲ ಅದನ್ನು ಮಾಡಲಿಕ್ಕೆ ಜನರಿಗೆ ಕಷ್ಟ ಆಗತ್ತೆ ಅಂತ ಯಾರೂ ಮಾಡೋಲ್ಲ ಹಾಗಂತೇಳ್ಕೊಂಡು ಅದರಲ್ಲಿ ಆ ಲಕ್ಷಣ ಇಲ್ಲ ಅಂತಿಲ್ಲ ಜ್ಞಾನದಲ್ಲಿ ಮಹಾಪ್ರಯತ್ನದಿಂದ ಅದು ಸಂಪಾದನೀಯ ಸಂಪಾದನೆ ಮಾಡಲಿಕ್ಕೆ ಜನರು ಹೆದರ್ತಾರೆ ಕಾರಣ ಏನಂದ್ರೆ ಆಯಾಸ ಪಡ್ಲಿಕ್ಕೆ ಯಾರೋ ತಯಾರಿಲ್ಲ ಯಾಕಂದ್ರೆ ಯಾಕೆ ಆಯಾಸ ಕೊಡುದಿಲ್ಲ ಹೇಳ್ರಿ ಸ್ವಲ್ಪ ನೀವೇ ಹೇಳ್ರಿ ಸ್ವಲ್ಪ ಹೇಳ್ತೀರಾ ಆಯಾಸ ಯಾಕೆ ಕೊಡೋಲ್ಲ ಪ್ರತಿಯೊಬ್ಬರಿಗೂ ಕೂಡ ಹಣಕ್ಕಿಂತಲೂ ಕೂಡ ಯಾವ್ದ್ರಲ್ಲಿ ಲೋಭ ಜಾಸ್ತಿ ಇದೆ ಎಷ್ಟೋ ಜನರಿಗೆ ಗೊತ್ತಿಲ್ಲ ಯಾವ್ದ್ರಲ್ಲಿ ಲೋಭ ಇರುತ್ತೆ ಹೇಳಿ ಹಣಕ್ಕಿಂತಲೂ ಯಾವುದ್ರಲ್ಲೂ ಹೆಚ್ಚು ಲೋಭ ಹೇಳಿ ನೀವೇ ಹೇಳಿ ಒಂದು ಹೊಸ ವಿಷಯ ಇರುತ್ತೆ ಆಲೋಚನೆ ಮಾಡೋದು ನಮಗೆ ಬರುತ್ತೆ ಮನುಷ್ಯ ಹೆಚ್ಚು ಕೆಲಸ ಮಾಡಿದಷ್ಟು ಏನಾಗತ್ತೆ ಹೇಳಿ ಶಕ್ತಿ ಹ್ರಾಸ ಆಗತ್ತೆ ಶಕ್ತಿ ಖರ್ಚು ಮಾಡಲಿಕ್ಕೆ ಯಾರೂ ತಯಾರಿಲ್ಲ ಶಕ್ತಿ ಖರ್ಚಾದರೆ ಸುಸ್ತಾಗತ್ತೆ ಹಾಗಾಗಿ ಮನುಷ್ಯರಿಗೂ ವಿತ್ತದಲ್ಲಿ ಎಷ್ಟು ಶಾಖ್ಯ ಅಷ್ಟೇ ಶಕ್ತಿ ಶಾಖ್ಯವೂ ಇದೆ ದುಡ್ಡನ್ನು ವ್ಯಯ ಮಾಡಲಿಕ್ಕೆ ಲೋಭ ಶಕ್ತಿಯನ್ನು ವ್ಯಯ ಮಾಡಲಿಕ್ಕೂ ಅದಕ್ಕಿಂತ ಜಾತಿಯಲ್ಲಿ ಹೋಗೋ ಬಿಡಲ್ಲ ಇದೊಂದು ಹೊಸ ವಿಷಯ ಅದಕ್ಕೆ ಹೇಳ್ತಾರೆ ಹಿತ ಸಾತ್ಯಂತ ಹೇಳಿದ ಹಾಗೆ ಶಕ್ತಿ ಸಾತ್ಯನ ಹಂಗೆ ಶಕ್ತಿ ಇರುದೇ ಇತ್ತು ಅಂತ ಹೇಳ್ತಾರೆ ಪುಣ್ಯಾತ್ಮ ಶಕ್ತಿ ಜಾಸ್ತಿ ಇರುತ್ತೆ ಖರ್ಚು ಮಾಡ್ಲಿಕ್ಕೆ ತಯಾರಿಲ್ಲ ಯಾಕೆಂದ್ರೆ ಶ್ರಮ ಪಟ್ರೆ ಖರ್ಚಾಗತ್ತೆ ಅದು ಖರ್ಚು ಮಾಡಿಕೊಳ್ಳಲು ತಯಾರಿಲ್ಲ ಮನುಷ್ಯ ಇದು ಇರುವುದು ಅದಕ್ಕೆ ಖರ್ಚು ಮಾಡಬೇಕು ಶಕ್ತಿಯನ್ನು ಖರ್ಚು ಮಾಡಬೇಕು ಯಾಕಂದ್ರೆ ಅದು ಶಕ್ತಿ ಖರ್ಚು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬರ್ತಾ ಇದ್ರೆ ಪರವಾಗಿಲ್ಲ ಪ್ರವಾಹ ಪ್ರವಾಹ ಹರಿತಾ ಇದ್ರೆ ಎಷ್ಟು ಬೇಕಾದರೂ ಹೋದ್ರೂ ಮತ್ತು ಬರ್ತಾ ಇರ್ತದಲ್ಲ ತೊಂದರೆ ಇಲ್ಲ ಆದ್ರೆ ಈ ಮನುಷ್ಯರಿಗೆ ಹಣ ಏನಂದ್ರೆ ಒಂದು ಶಕ್ತಿ ಪರಿಮಿತವಾಗಿರುತ್ತೆ ಆ ಶಕ್ತಿಯ ಹರಿವು ಬರ್ತಾ ಇದ್ರೆ ಎಷ್ಟು ಹೋದ್ರೂ ಚಿಂತೆ ಇಲ್ಲ ಬರ್ತಾ ಇರ್ತದಲ್ಲ ತಲೆ ಬಿಸಿರಲ್ಲ ಹರಿವು ಕಡಿಮೆ ಆದಾಗ ಮಾಡಲಿಕ್ಕೆ ಮನಸ್ಸಾಗಲ್ಲ ಅದೇ ಹೋದ್ರೆ ಹಾಗಾದರೆ ಯಾರಿಗೆ ಸುಸ್ತಾಗೋಲ್ಲ ಯಾರಿಗೆ ಶಕ್ತಿ ಲೋಭ ಇರಲ್ಲ ಪ್ರಾಣದೇವರಿಗೆ ಇಲ್ಲ ಪ್ರಾಣದೇವರಿಗೆ ಆಯಾಸವೇ ಆಗೋದಿಲ್ಲ ಪ್ರಾಣದೇವರಿಗೆ ಆಯಾಸ ಆಗುತ್ತೆ ಯಾಕೆಂದರೆ ಅಪ್ರತಿಹತಾದ ಶಕ್ತಿ ನಿಸ್ಸೀಮ ಶಕ್ತಿ ನಿಸ್ಸೀಮ ಶಕ್ತಿ ಇರುವಾಗ ಎಷ್ಟು ಕೆಲಸ ಮಾಡಿದ್ರೂ ಕೂಡ ಏನಾಗೋಲ್ಲ ಪರಿಮಿತವಾದ ಶಕ್ತಿ ಇದ್ದರೆ ಪರಿಮಿತವಾದ ಅದನ್ನು ಖರ್ಚು ಮಾಡಿದ್ರೆ ಹೋಯಿತು ಆದರೆ ನಿಸ್ಸೀಮ ಶಕ್ತಿ ಇದ್ರೆ ಎಷ್ಟು ಚರ್ಚೆ ಮಾಡಿರೋದು ಇರುತ್ತೆ ಆದ್ದರಿಂದಾಗಿ ಅದು ಆಯಾಸ ಆಗಲ್ಲ ಅವರಿಗೆ ಪ್ರಾಣದೇವರಿಗೊಬ್ಬರಿಗೆ ಮಾತ್ರ ಆಯಾಸ ಆಗೋದಿಲ್ಲ ಅಂತ ಉಪರಿ ನಾನು ಎತ್ತ ಸತ್ಯ ಹೇಳಿದ್ದೇನೆ ಅಲ್ವಾ ಇದೇ ವೇದಿಕೆಗಳು ಸುಮಾರು ಸತ್ಯ ಹೇಳಿದ್ದೇನೆ ತುಂಬ ಸತ್ಯ ಹೇಳಿದ್ದೇನೆ ಏನಂತ ಹೇಳಿದ್ರೆ ಉಪರಿತರಲ್ಲಿ ಒಂದು ಕತೆ ಬರ್ತದೆ ಅದು ನಿಮಗೆ ಬೇರೆ ಬೇರೆ ಕತೆ ಗೊತ್ತಿರಲಿದೆ ಪ್ರಾಣದೇವರು ಇತರ ದೇವತೆಗಳು ನಾನು ಶ್ರೇಷ್ಠ ನಾನು ಶ್ರೇಷ್ಠ ಅಂತ ಜಗಳ ಆದದ್ದು ಇಲ್ಲಿ ಗೃಹದಾರಣ್ಯಕ್ಕೆ ಉಪನಿಷ್ಲು ಒಂದು ಬೇರೆ ರೀತಿಯ ಕತೆ ಬರುತ್ತೆ ನಾನು ಶ್ರೇಷ್ಠ ನಾನು ಶ್ರೇಷ್ಠ ಅಂತ ಇದಾದಾಗ ಯಾರು ಭಗವಂತನ ಕೆಲಸವನ್ನ ಆಯಾಸ ಇಲ್ಲದೆ ಯಾರು ಮಾಡ್ತಾರೋ ಅವರು ಹೀರು ಅಂತ ತೀರ್ಮಾನ ಮಾಡಿದೆ ಪ್ರತಿಯೊಬ್ಬ ದೇವತೆಯು ದೇವರ ಕೆಲಸ ಅಂತೋ ಹೋದಾ ಆವಾಗ ಬ್ರಹ್ಮದೇವರು ಆಯಾಸ ರೂಪದಲ್ಲಿ ಪ್ರತಿಯೊಬ್ಬರ ಒಳಗೆ ಸೇರಿಕೊಂಡು ಎಲ್ಲರಿಗೂ ಸುಸ್ತಾಯ್ತು ದೇವ್ರ ಕೆಲಸ ಮಾಡಲಿಕ್ಕೆ ಹೋದವರಿಗೆಲ್ಲ ಭಗವತ್ ಕರ್ಮವನ್ನ ಆಯಾಸ ರೂಪದಲ್ಲಿ ಬ್ರಹ್ಮದೇವರೇ ಒಳಗೆ ಪ್ರವೇಶ ಮಾಡಿದ್ರಿಂದಾಗಿ ಸುಸ್ತಾಯ್ತು ಸುಸ್ತಿಲ್ಲದೆ ಅವ್ರಿಗೆ ಕೆಲಸ ಮಾಡಲಿಕ್ಕೆ ಆಗಿಲ್ಲ ಆದರೆ ದೇವ್ರಿಗೆ ಕೆಲಸ ಮಾಡೋದ್ರೆ ಸುಸ್ತ ಆದರೆ ಸ್ವಲ್ಪ ಉಪಯೋಗ ಇಲ್ಲ ಅಂತ ಅರ್ಥ ಅದೊಂದು ತಿಳ್ಕೊಳ್ಳಿ ಪ್ರಾಣದೇವರು ಆ ಭಗವಂತನ ಕೆಲಸಕ್ಕೆ ಶುರು ಮಾಡಿದರು ಆಗ ಬ್ರಹ್ಮದೇವರು ಆಯಾಸ ರೂಪದಲ್ಲಿ ಒಳಗಡೆ ಪ್ರವೇಶ ಮಾಡಿಲ್ಲ ಯಾಕೆ ತನ್ನಾತ ನಡೆಯುವುದಿಲ್ಲ ಯಾಕೆ ಪ್ರಾಣದೇವರದ್ದು ಬ್ರಹ್ಮದೇವರದ್ದು ಶಕ್ತಿ ಸಮಾನ ಅದಕ್ಕೆ ಸುಮ್ಮನಾದ ಹಾಗಾಗಿ ಅವರಿಗೆ ಶ್ರಮ ಆಗಿಲ್ಲ ಭಗವಂತನ ಕರ್ಮವನ್ನು ಯಾವುದೇ ಒಂದು ಶ್ರಮ ಇಲ್ಲದೆ ಪ್ರಾಣದೇವರು ಮಾಡಿದರು ಹಾಗಾಗಿ ಒಂದು ದೊಡ್ಡ ವೀಕ್ನೆಸ್ ಯಾವುದಂದ್ರೆ ಮನುಷ್ಯನಿಗೆ ಶಕ್ತಿ ಅಲ್ಪ ಆದರೆ ಖರ್ಚು ಮಾಡಲಿಕ್ಕೆ ಮನಸ್ಸು ಬರಲ್ಲ ಆದ್ರಿಂದಾಗಿ ಅವನು ಶ್ರಮ ಪಡಲ್ಲ ಶ್ರಮ ಪಡಲ್ಲ ಇಲ್ಲಿ ಶ್ರಮ ಅಷ್ಟೇ ಮೋಕ್ಷಸಾಧನ ವಿಷಯದಲ್ಲಿ ಯಾರು ಶ್ರಮ ಪಡಲ್ಲೋ ಅವರು ಎಲ್ಲಿ ಶ್ರಮ ಪಡ್ತಾರೆ ಬೇರೆ ವಿಷಯದಲ್ಲಿ ಶ್ರಮ ಪಡ್ತಾ ಕುಂದುಕೊಡ್ಬೇಕಾಗುತ್ತೆ ಹೀಗಿದೆ ಪರಿಸ್ಥಿತಿ ಹಾಗಾಗಿ ಯಾರೂ ಆಯಾಸ ಪಡಲಿಕ್ಕೆ ತಯಾರಿಲ್ಲ ಯಾಕೆ ಶಕ್ತಿಯನ್ನು ಖರ್ಚು ಮಾಡಲಿಕ್ಕೆ ಯಾರೂ ತಯಾರಿಲ್ಲ ಯಾಕೆ ಅಲ್ಪವಾದ ಶಕ್ತಿ ಇರುತ್ತೆ ಅವರಿಗೆ ಶಕ್ತಿ ಏನಾದರೂ ಕೆಲಸ ಮಾಡಿ ಶಕ್ತಿಯನ್ನು ವಿನಿಯೋಗ ಮಾಡಿಕೊಂಡ್ರೆ ಸುಸ್ತಾಗಿ ಬಿಡುತ್ತೆ ಅದನ್ನೇ ಮಾಡಲ್ಲ ಇದೇ ಆಗುವಂಥದ್ದು ಸಮಸ್ ಪರಿಸ್ಥಿತಿ ಹೀಗಿದೆ ಸರಿ ರೀ ಇಷ್ಟೆಲ್ಲ ಹೇಳಿದ್ದೀರಿ ನೀವು ಇವಾಗ ಸರಿ ಹರಿಸವೋತ್ತಮ ಎಂಬ ಜ್ಞಾನಪೂರ್ವಕವಾಗಿ ನಾವು ಭಗವಂತನಲ್ಲಿ ಮನಸ್ಸನ್ನು ಯೋಜನೆ ಮಾಡುದು ಹೀಗಿದ್ದಾಗ ಅದು ಇಂದ್ರಿಯ ಒಂದು ಜಯಕ್ಕೆ ಮುಖ್ಯ ಸಾಧನ ಅಂತ ನೀವು ಹೇಳಿದ್ರಿ ಅಷ್ಟೇ ಅಲ್ಲ ಇನ್ನು ರಾಗದ್ವೇಷಾದಿಗಳು ರಾಗದ್ವೇಷದ ಪರಿಹಾರ ಅದನ್ನು ತ್ಯಾಗ ಮಾಡಿದರೂ ಕೂಡ ಇಂದ್ರಿಯ ಜಯ ಆಗತ್ತೆ ಅಂತ ಹೇಳ್ತಾರೆ ರಾಜದ್ವೇಷವನ್ನು ತ್ಯಾಗ ಮಾಡಬೇಕಾದ್ರೆ ನಾವು ಏನು ಅದನ್ನು ತ್ಯಾಗ ಮಾಡಬೇಕಾದ್ರೆ ರಾಜ್ವೇಷಕ್ಕೆ ಏನು ಕಾರಣ ಅಂತ ತಿಳ್ಕೊಳ್ಬೇಕು ರಾಗದ್ವೇಷಕ್ಕೆ ಏನು ಕಾರಣ ಅಂದ್ರೆ ಆ ಕಾರಣ ನಮಗೆ ಆ ಕಾರಣ ಬಾರದಂತೆ ನಾವು ನೋಡ್ಕೊಂಡ್ರೆ ರಾಜ್ವೇಷ ಬರಲ್ಲ ಮತ್ತೆ ರಾಜೇಷದಿಂದ ಆಗ್ತಕ್ಕಂಥ ಅನರ್ಥ ಫಲ ಏನು ಅದನ್ನು ತಿಳ್ಕೊಂಡ್ರು ರಾಜದ್ವೇಷ ಬಿಡ್ತೇವೆ ರಾಜ್ವಕ್ಕೆ ಕಾರಣ ಯಾವುದನ್ನು ತಿಳ್ಕೊಳ್ಬೇಕು ಕಾರಣ ಯಾವುದನ್ನು ತಿಳ್ಕೊಂಡ್ರೆ ಆ ಕಾರಣ ಬರದಂತೆ ನಾವು ನೋಡ್ಕೊಂಡ್ರೆ ರಾಗದ್ವೇಷ ಬರಲ್ಲ ರಾಜದ್ವೇಷ ಏನು ಎಫೆಕ್ಟ್ ಆಗ್ತದೆ ಕೆಟ್ಟ ಪರಿಣಾಮ ಆ ದೋಷ ಅದನ್ನು ತಿಳ್ಕೊಂಡ್ರೂ ಕೂಡ ಎಚ್ಚರಿಕೆಯಿಂದ ಇರ್ತಾರೆ ರಾಜದ್ವೇಷ ಬಿಡ್ಲಿಕ್ಕೆ ಆಗತ್ತೆ ಅವರ ಅದಕ್ಕೋಸ್ಕರ ರಾಗದ್ವೇಷಕ್ಕೆ ಕಾರಣ ಏನು ಆದ್ರೆ ಕೆಟ್ಟ ಪರಿಣಾಮ ಏನು ಎರಡನ್ನ ತಿಳ್ಕೊಂಡ್ರೆ ಸುಲಭವಾಗಿ ರಾಜದ್ವೇಷ ಬಿಡ್ಲಿಕ್ಕಾಗತ್ತೆ ಅದಕ್ಕೆ ಎರಡನ್ನೂ ಕೂಡ ಇಲ್ಲಿ ಚೆನ್ನಾಗಿ ಹೇಳ್ತಾ ಇದ್ದಾರೆ ಅದಕ್ಕೆ ತಗೋಬಹುದು ತಾನು ಉಭಯಮಾಹ ಎರಡನ್ನೂ ಹೇಳ್ತಾನೆ ರಾಜದ್ವೇಷದ ಕಾರಣ ಏನು ರಾಜದ್ವೇಷದ ಎಫೆಕ್ಟ್ ಏನು ಕೆಟ್ಟ ಪರಿಣಾಮ ಏನು ಎರಡನ್ನೂ ಕೂಡ ಹೇಳ್ತಾ ಇದ್ದಾರೆ ಧ್ಯಾಯತೋ ವಿಷಯ ಸಂಗಸ್ತೇಷು ಉಪಜಾಯಿತ ಸಂಗಾತ್ ಸಂಜಾತೆ ಕಾಮ ಕಾಮತ್ ಕ್ರೋಧೋಭಿಜಾತೆ ಕ್ರೋಧಾತ್ವತಿ ಸಮೂಹ ಸಮೂಹ ಸ್ಮೃತಿವಿಭ್ರಮ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಮೊದಲು ದೇವರ ಧ್ಯಾನ ಬಿಟ್ಟು ರಾಮಧ್ಯಾನ ಬಿಟ್ಟು ವಿಷಯಧ್ಯ ಮಾಡಿದಾಗ ನರಕಕ್ಕೆ ಹೋಗ್ತಾರೆ ವಿಷಯಧ್ಯ ಅನೇಕ ಪರಿವಸಾನ ಅಂದ್ರೆ ನರಕಕ್ಕೆ ಹೋಗದೆ ಹಾಗಾಗಿ ಎಂದೂ ಕೂಡ ವಿಷಯಧ್ಯಾನ ಮಾಡಲಿಕ್ಕೆ ಹೋಗ್ಬೇಡಿ ರಾಮಧ್ಯಾನಾಗಿ ವಿಷಯ ಧ್ಯಾನಗಳಾಗಬೇಡಿ ವಿಷಯ ಎಂಬುದು ವಿಷಕ್ಕೆ ಸಮಾನ ವಿಷಯ ಅಂದ್ರೇನು ನಡ್ರಿ ವಿಷಂ ವ್ಯಾಪಯಕ್ಕೆ ಸಂಸಾರ ದುಃಖ ಎಂಬ ವಿಷವನ್ನು ಯಾವುದು ಕೊಡುತ್ತೋ ಅದೇ ವಿಷಯ ಅಂದ್ರೆ ರೂಪಾರಸ ನನ್ನ ಸ್ಪರ್ಶಗಳಲ್ಲ ಹಾಗೆ ಅದ್ರ ಬಗ್ಗೆ ಬಹಳ ಎಚ್ಚರಿಕೆ ಇದ್ದಿರಬೇಕು ವಿಷಯ ಧ್ಯಾನದಿಂದರೆ ರಾಮ ಧ್ಯಾನ ಭಗವಜ್ಞಾನ ಬಿಟ್ಟು ಮನುಷ್ಯ ವಿಷಯ ಜ್ಞಾನ ಮಾಡ್ತಾ ಕುತ್ಕೊಂಡಾಗ ಅನರ್ಥ ಪರಂಪರೆ ಉಂಟಾಗಿ ಕೊನೆಗೆ ನರಕದಲ್ಲಿ ಬೀಳುವುದಾಗತ್ತೆ ಹಾಗಾಗಿ ವಿಷಯ ಜ್ಞಾನದ ನರಕ ಪ್ರಪಾತನ ಪ್ರಪಾತ ಆಗತ್ತೆ ರಾಮಜ್ಞಾನದಿಂದ ಊರ್ಧ್ವಗಮನ ಆಗತ್ತೆ ಊರ್ಧ್ವಲೋಕದ ಗತಿ ಇಲ್ಲದ ಅವನಕ್ಕೆ ಅದಕ್ಕೆ ಒಂದು ಏನು ಅನರ್ಥ ಪರಂಪರೆ ಆಗತ್ತೆ ಮನುಷ್ಯನಿಗೆ ರಾಧೆ ಯಾಕೆ ಬರುತ್ತೆ ಅದು ಗೊತ್ತಾಗ ಮನುಷ್ಯನಿಗೆ ವಿಷಯ ಪದಾರ್ಥದಲ್ಲಿ ರಾಧೆ ಯಾಕೆ ಬರುತ್ತೆ ಅಂದರೆ ಮನುಷ್ಯ ವಿಷಯ ಪದಾರ್ಥದಲ್ಲಿ ರೂಪವಾಗ್ಲಿ ರಸವಾಗ್ಲಿ ಗಂಧವಾಗ್ಲಿ ಇದು ನನಗೆ ಹಿತ ಅಂತ ತಿಳ್ಕೊಳ್ತೇನೆ ವಿಷಯದಲ್ಲಿ ತುಂಬಾ ದೋಷಗಳಿರುತ್ತೆ ತುಂಬಾ ಅಹಿತಗಳಿರುತ್ತೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅದ್ರ ಬಗ್ಗೆ ಗಮನವೇ ಇರಿದ್ರೆ ಅದರಲ್ಲಿ ಏನು ಅಲ್ಪ ಸ್ವಲ್ಪ ಗುಣಗಳಿರುತ್ತೆ ಅದನ್ನು ಮಾತ್ರ ಧ್ಯಾನ ಮಾಡ್ತಾ ಕುತ್ಕೊಳ್ತಾರೆ ರೂಪ ರಸ ಗಂಧ ಸ್ಪರ್ಶ ಎಲ್ಲದರ ಬಗ್ಗೆ ಅವಗುಣಗಳನ್ನು ಎಣಿಸದೆ ಗುಣಗಳನ್ನು ಮಾತ್ರ ಧ್ಯಾನ ಮಾಡ್ತಾ ಕೊಟ್ಟುಕೊಳ್ತಾನೆ ಅದನ್ನು ಕೂಡ ಭೂತಗಾಲದಲ್ಲಿ ನೋಡ್ತಾನೆ ವಿಷಯದಲ್ಲಿದ್ದಂತಹ ಗುಣಗಳು ಅಲ್ಪ ಇರುತ್ತೆ ಅವಗುಣಗಳೇ ಜಾಸ್ತಿ ಅವಗುಣಗಳನ್ನು ಲೆಕ್ಕಿಸದೇನೆ ಗುಣಗಳನ್ನು ಮಾತ್ರ ಧ್ಯಾನ ಮಾಡ್ತಾ ಕೊಡ್ತಾನೆ ಇದನ್ನೇ ಹೇಳಿದ್ರು ಅಶೋಭನೆ ಶೋಭನತ್ವ ಅಭ್ಯಾಸ ಯಾವುದು ಒಳ್ಳೆಯದಲ್ಲೋ ಅದನ್ನು ಒಳ್ಳೆಯದನ್ನು ತಿಳ್ಕೊಳ್ತಾರೆ ಯಾಕೆ ಅಲ್ಲಿ ಗುಣವನ್ನು ಮಾತ್ರ ಅನುಸಂಧಾನ ಮಾಡ್ತಾ ಕೂತ್ಕೊಳ್ತಾರೆ ಅವಗುಣಗಳನ್ನು ಎಣಿಸುವುದಿಲ್ಲ ಅಲ್ಪ ಸ್ವಲ್ಪ ಗುಣವನ್ನು ಮಾತ್ರ ಎಣಿಸ್ತಾರೆ ಆಗ ಅದು ಶೋಭನಾ ಎಂಬ ಭ್ರಮೆ ಬರುತ್ತೆ ಇದು ರಾಗ ಅದಕ್ಕೆ ಹೇಳ್ತಾರೆ ಧ್ಯಾಯತೋ ವಿಷಯ ಅಂತಹ ಸಂಘಷ್ಟೇಷು ಅಭಿಜಾಗತೆ ಅಂತ ಹೇಳ್ತಾ ಇದ್ದಾನೆ ಸಂಘ ಅಂದ್ರೆ ಆಸಕ್ತಿ ರಾಗ ಉಂಟಾಗುತ್ತೆ ಸರಿರೇ ಸಂಗಾತ್ ಸಂಜಾಯತೆ ಕಾಮ ಗುಣಜ್ಞಾನ ಮಾಡ್ತಾನೆ ಆಗ ಅದರಲ್ಲಿ ಆಸಕ್ತಿ ಉಂಟಾಯಿತು ಅದರಲ್ಲಿ ಆಸಕ್ತಿ ಉಂಟಾದ್ರೆ ಆಸಕ್ತಿಯಿಂದ ಅವನಿಗೆ ಕಾಮ ಉಂಟಾಗುತ್ತೆ ಏನ್ರಿ ಆಸಕ್ತಿಯಿಂದ ಕಾಮ ಆಸಕ್ತಿ ಅಂದ್ರೆ ಏನು ಕಾಮ ಅಂದ್ರೆ ಏನು ಪಕ್ಕ ಅರ್ಥ ಆಗೋದಿಲ್ಲ ಅಲ್ವಾ ಆಸಕ್ತಿಗೂ ಮತ್ತು ಕಾಮಕ್ಕೂ ಏನು ವ್ಯತ್ಯಾಸ ಹೇಳಿ ಏನು ಹೇಳಿ ಆಸಕ್ತಿ ಬಂದರೆ ಕಾಮ ಅಂದರೆ ಒಂದೇ ಅಲ್ಲ ಅಂದರೆ ಇಲ್ಲ ಆಸಕ್ತಿ ಗುಣವನ್ನು ಧ್ಯಾನ ಮಾಡ್ತಾನೆ ಆಸಕ್ತಿ ಬಂತು ಆದರೆ ಬಂತದರಲ್ಲಿ ಆಗ ಇದು ನನ್ನ ಭೋಗ್ಯಕ್ಕೆ ಸಿಗಬೇಕು ಇದು ನನ್ನ ಭೋಗ ವಸ್ತು ಆಗಬೇಕು ಎಂಬುದಾಗಿ ಇದನ್ನು ನಾನು ಅನುಭವಿಸಬೇಕು ಎಂಬ ಇಚ್ಛೆ ಬರತ್ತಲ್ಲ ಅದೇ ಕಾಮ ಅತ್ಯತ್ವ ಇಚ್ಛ ಇದು ನನ್ನ ಅನುಭವಕ್ಕೆ ಬರಬೇಕು ಇದು ನನ್ನ ಭೋಗ ವಸ್ತು ಆಗಬೇಕು ಇದನ್ನು ನಾನು ಅನುಭವಿಸಬೇಕು ಎಂಬ ಇಚ್ಛೆ ಬರತ್ತಲ್ಲ ಇದು ಇದಕ್ಕೆ ಕಾರಣ ಏನಂದ್ರೆ ಆಸಕ್ತಿ ಆಸಕ್ತಿ ಕಾರಣ ಅಂದ್ರೆ ಗುಣವನ್ನು ಮಾತ್ರ ಧ್ಯಾನ ಮಾಡಿದೆ ಗುಣವನ್ನು ಧ್ಯಾನ ಮಾಡಿದಾಗ ಯಾವುದು ಶೋಭನವಲ್ಲವೋ ಈ ವಿಷಯ ಪದಾರ್ಥಗಳು ಅದು ಶೋಭನಾ ಅದು ಒಳ್ಳೆಯದು ಎಂಬಂತಹ ಒಂದು ಭ್ರಮೆ ಉಂಟಾಗತ್ತೆ ಅದೇ ರಾಗ ಆ ರಾಗದಿಂದ ಅದು ನನ್ನ ಭೋಗಕ್ಕೆ ಬರಬೇಕು ಅದು ನನ್ನ ಭೋಗವಸ್ತು ಆಗಬೇಕು ಅಂತ ಇದ್ದ ಬರ್ತಾನಲ್ಲ ಅದೇ ಕಾಮ ಕಾಮಾತ್ ಕ್ರೋಧ ಅಭಿಜಾಯತೆ ಸರಿ ಕಾಮದಿಂದ ಏನಾಗತ್ತೆ ಅಂದ್ರೆ ಮನುಷ್ಯನಿಗೆ ಯಾರಾದರೂ ಆ ಕಾಮವನ್ನು ಅಡೆತಡೆದ್ರೆ ನಮ್ಮ ಭೋಗ್ಯದ ಇಚ್ಛೆ ಬಂದಾಗ ಅದಕ್ಕೆ ಯಾರಾದರೂ ವಿರೋಧ ಮಾಡಿದರೆ ನಮಗೆ ಭೋಗ್ಯತ್ವ ಇಚ್ಛೆ ಇರುತ್ತೆ ಅದು ಅದು ನಿಜವಾಗಿಯೂ ಕೂಡ ಅದಕ್ಕೆ ಎಷ್ಟು ಯಾರಾದರೂ ಏಟು ಕೊಟ್ರೆ ವಿರೋಧ ಮಾಡಿ ಅದಕ್ಕೆ ಏಟು ಬಿದ್ದರೆ ಮಾತ್ರ ಅದು ಬಿಡಲ್ಲ ನಮ್ಮ ಅಣ್ಣನಿಗೆ ಅಣ್ಣನಿಗೆ ಯಾರಾದರೂ ಗುದ್ದಿದ್ರೆ ತಮ್ಮ ಬಿಡಲ್ಲ ಬಂದೇ ಬರ್ತಾರೆ ಅಣ್ಣ ಯಾರು ಕಾಮ ಕಾಮಾನುಜ ಯಾರು ಕಾಮಾನುಜ ಕಾಮಾಗಿ ಕಾಮ ಅಂದ್ರೆ ಅನ್ನ ಅವನು ಅಣ್ಣನಿಗೆ ಏಟು ಕೊಟ್ರೆ ತಮ್ಮ ಬಿಡಲ್ಲ ಬಂದೇ ಬರ್ತಾನೆ ಯಾರು ಕಾಮಾನುಜ ಕ್ರೋಧ ಯಾರಾದರೂ ನಮ್ಮ ಒಂದು ಇಚ್ಛೆಗೆ ವಿರೋಧ ಮಾಡಿದ್ರೆ ಅದಕ್ಕೆ ವಿರೋಧವಾಗಿ ನಡ್ಕೊಂಡ್ರೆ ಅದಕ್ಕೆ ಇಚ್ಛೆಗೆ ಒಂದು ಪ್ರತಿ ಬಿದ್ರೆ ಕೋಧ ಬಂದೇ ಬರುತ್ತೆ ಕೋಪವೇ ಬರುತ್ತೆ ಆಗುತ್ತಾನೆ ನಮ್ಮ ಇಚ್ಛೆಗೆ ಯಾರಾದ್ರೂ ವಿರುದ್ಧವಾಗಿ ನಡ್ಕೊಂಡ್ರೇನಾಗುತ್ತೆ ಕೋಪ ಬರುವುದು ಸಹಜ ಅಲ್ವಾ ಕೋಪ ಉಂಟಾಗತ್ತೆ ಸರಿ ರೀ ಕೋಪದಿಂದ ಏನಾಗತ್ತೆ ಕೋಪ ಅಂದ್ರೆ ಯಾರು ಯಾರ ಮೇಲೆ ಕೋಪ ರೀ ಅವರ ಮೇಲೆ ನಮಗೆ ದ್ವೇಷ ಬರ್ತದಲ್ಲ ಅದೇ ಕೋಪ ಅಂದ್ರೆ ಕೋಪ ಅಂದ್ರೆ ಇನ್ನೊಬ್ಬರ ಬಗ್ಗೆ ದ್ವೇಷ ಬರುದು ಆಯ್ತಾ ಅದೇ ಕೋಪ ಛೇ ಕೋಪ ಬಂದ್ರೆ ಏನಾಗತ್ತೆ ಅಂದ್ರೆ ಮನುಷ್ಯನಿಗೆ ಸಮೂಹ ಉಂಟಾಗತ್ತೆ ಪಕ್ಕ ಅರ್ಥ ಆಗೋಲ್ಲ ಸಮೂಹ ಅಂದ್ರೆ ಎರಡು ರೀತಿಯಾಗಿ ಅರ್ಥ ಮಾಡ್ಬೋದು ಎರಡು ರೀತಿಯಾಗಿ ಅರ್ಥ ಮಾಡಿದ್ದಾರೆ ಯಾಕೆಂದ್ರೆ ಗೀತಾ ಭಾಷ್ಯದಲ್ಲಿ ಗೀತಾ ತಾತ್ಪರ್ಯದಲ್ಲಿ ಎರಡು ಅರ್ಥ ಉಂಟು ಎರಡರ ಅರ್ಥ ಅದು ಒಟ್ಟೊಟ್ಟಿಗೆ ಸೇರಿಸಿರಾಯ ಬರೀತಾರೆ ಮನುಷ್ಯನಿಗೆ ಕೋಪ ಬಂದ್ರೆ ಕೆಟ್ಟ ಕೆಲಸವನ್ನು ಮಾಡಬೇಕು ಎಂಬಂತಹ ಇಚ್ಛೆ ಬರುತ್ತೆ ಕೊಂದೇ ಹಾಕೋಣ ಅಂತ ಅವ್ರು ಕೈಕಾಲು ಮುರಿಯೋಣ ಕೊಂದು ಹಾಕೋಣ ಅಂತ ಕೈಕಾಲು ಮುರಿಬೇಕು ಒಂದು ಕೊಂದು ಹಾಕಬೇಕು ಅಂತ ಇಚ್ಛೆ ಬಂದ್ರೆ ಅದು ಅತಾಯ ಅವ್ರಿಗೆ ಮೋಸ ಮಾಡ್ಬೇಕು ಏನಾದ್ರೂ ಬಂದ್ಬಿಡುತ್ತೆ ಅಂತೂ ಮಾಡಬಾರದ ಕೆಲಸ ಮಾಡಬೇಕು ಎಂಬ ಇಚ್ಛೆ ಬರುತ್ತೆ ಇದು ಹೇಳಿದು ಕೋಪದಿಂದ ಆಗ್ತಕ್ಕಂತಹದ್ದು ಅಥವಾ ಇನ್ನೊಂದು ಮಾಡ್ತಾನೆ ಏನಂದ್ರೆ ಮನುಷ್ಯನಿಗೆ ಕ್ರೋಧ ಬಂದರೆ ಅವನೇನ್ ಮಾಡ್ತಾನಂದ್ರೆ ಇನ್ನೊಬ್ಬರ ದುಡ್ಡು ಕಿತ್ಕೊಳ್ಳೋದು ಅಸ್ತಿ ಲಪಟಾಯಿಸೋದು ಇದೆಲ್ಲ ಅಧರ್ಮ ಇದು ಅವನಿಗೆ ಧರ್ಮ ಅಂತ ಬುದ್ಧಿ ಬಂದ್ಬಿಡುತ್ತೆ ಯಾವುದು ಅಧರ್ಮವು ಅದರ ಬಗ್ಗೆ ಧರ್ಮ ಎಂಬ ಬುದ್ಧಿ ಬರುತ್ತಿದ್ದು ಕೋಪದಿಂದ ಆಗ್ತಕ್ಕಂಥ ಕೆಟ್ಟ ಎಫೆಕ್ಟ್ ಕೆಟ್ಟ ದುಷ್ಪರಿಣಾಮ ಓಹೋ ಒಂದು ಕಾಲದಲ್ಲಿ ಕೆಟ್ಟ ಕೆಲಸ ಮಾಡಬೇಕು ಅಂತ ಇಚ್ಛೆ ಇನ್ನೊಂದು ಕಡೆಯಲ್ಲಿ ತಾನು ಮಾಡಿದ್ದೇ ಸರಿ ಅಧರ್ಮವೇ ಧರ್ಮ ಉಲ್ಟ ವಿಪರೀತ ಜ್ಞಾನ ಎರಡು ಅನಿಷ್ಟಗಳು ಅವನನ್ನ ಬಾಧಿಸ್ತವೆ ಈ ಎರಡು ಅನಿಷ್ಟದಿಂದ ಏನಾಗುತ್ತೆ ಅಂದ್ರೆ ಮನುಷ್ಯನಿಗೆ ಸ್ಮೃತಿ ವಿಭ್ರಮ ಅಂದ್ರೆ ಶಾಸ್ತ್ರದಿಂದ ಏನು ಅವನು ಕೇಳಿರ್ತಾನೋ ಅದಕ್ಕೆ ವಿರುದ್ಧವಾಗಿ ಕೇಳಿದ್ದೊಂದು ಸ್ಮರಣೆ ಮಾಡುವುದು ಇನ್ನೊಂದು ಅಂದ್ರೆ ಏನರ್ಥ ವಿಭ್ರಮ ಅಂದರೆ ಕೆಲವು ನಿಷಿದ್ಧ ಕರ್ಮವನ್ನೆಲ್ಲ ನಿಷೇಧ ಮಾಡಿದ್ದಾರೆ ಪರವಿತ್ತವನ್ನು ಅಪಹಾರ ಮಾಡಬಾರದು ಪರಸ್ತ್ರೀಯನ್ನು ಅಪಹಾರ ಮಾಡಬಾರ್ದು ಇನ್ನೊಬ್ಬರಿಗೆ ಹಿಂಸೆ ಮಾಡಬಾರದು ಅಂತ ಶಾಸ್ತ್ರದಲ್ಲಿ ಆ ಅಧರ್ಮವನ್ನು ನಿಷೇಧ ಮಾಡಿದ್ದಾರೆ ಆ ನಿಷೇಧದ ಶಾಸ್ತ್ರ ಹಿಂದೆ ಓದ್ಕೊಂಡಿದ್ದಾನೆ ಯಾವುದು ನಿಷಿದ್ಧ ಯಾವುದು ಅನಿಸಿದ್ಧ ಅಂತ ಅನುಭವ ಬಂದಿರುತ್ತೆ ಆದ್ರೆ ಈವಾಗ ಮಾತ್ರ ಆ ಕೋಪ ಬಂದರೆ ಉಲ್ಟ ಸ್ಮರಣೆ ಬರುತ್ತೆ ನಿಷಿದ್ಧವಾದದ್ದನ್ನು ಅನಿಸಿದ್ಧ ಅಂತ ಕೇಳ್ಕೊಳ್ತಾನೆ ಅನಿಷಿದ್ಧವಾದದ್ದು ನಿಷಿದ್ಧ ಅಂತ ತಿಳ್ಕೊಳ್ತಾನೆ ಸ್ಮೃತಿ ವಿಭ್ರಮ ಅಂದ್ರೆ ಸ್ಮೃತಿ ನಾಶ ಅಂದ್ರೆ ಅವನಿಗೆ ಯಾವುದು ನಿಷಿದ್ಧ ಎಂಬ ಸ್ಮರಣೆಯೇ ಬರುವುದಿಲ್ಲ ಆ ಸ್ಮರಣೆಯೇ ನಾಶ ಆಗತ್ತೆ ಸ್ಮರಣೆ ಅಷ್ಟೇ ಅಲ್ಲ ಮತ್ತೆ ಪರವಿತ್ತಾದಿ ಅಪಹರಣ ಅಧರ್ಮ ಅಂತ ತಿಳ್ತಕ್ಕಂಥ ಶುಕ್ತಿರ್ಥವನ್ನ ಮೊದಲು ಹೇಗೆ ತಿಳ್ಕೊಳ್ತಾನೋ ಅದಕ್ಕೆ ವಿರುದ್ಧವಾಗಿ ತಿಳ್ಕೊಳ್ತಾನೆ ಅದು ಅಧರ್ಮ ಅಂತ ತಿಳ್ಕೊಳ್ಳೋ ಮೊದಲು ಧರ್ಮ ಅಂತ ತಿಳ್ಕೊಳ್ತಾನೆ ಮತ್ತೆ ಯಾವುದು ನಿಷೇಧ ಜ್ಞಾನ ಬಂದಿರುತ್ತೋ ಅದರ ಮರ್ತು ಹೋಗತ್ತೆ ಯಾವುದನ್ನು ಅಧರ್ಮ ಅಂತ ತಿಳ್ಕೊಳ್ತಾನೋ ಅದನ್ನು ಧರ್ಮ ಅಂತ ಉಲ್ಟ ಸ್ಮರಣೆ ಬರುತ್ತೆ ಇದು ಬಹಳ ಅಪಾಯ ತಿಳ್ಕೊಂಡದ್ದೆಲ್ಲ ಉಲ್ಟ ಸ್ಮರಣೆ ಬಂದ್ರೆ ಅಧರ್ಮವನ್ನು ಧರ್ಮ ಅಂತ ಸ್ಮರಣೆ ಮಾಡಿಕೊಂಡ್ರೆ ನಿಷೇಧ ಜ್ಞಾನವು ಕೂಡ ಮರ್ತೋಗಿ ಬಿಟ್ರೆ ನಿಷೇಧವೂ ಮರ್ತೋಗಿ ಬಿಟ್ರೆ ಮಾರಬಾರದ ಕೆಲಸ ಮಾಡ್ತಾನಿ ಏನ್ ಮಾಡ್ತಾನ್ರಿ ಅದರಿಂದಾಗಿ ಇಷ್ಟೆಲ್ಲ ಉಲ್ಟ ಸ್ಮರಣೆ ಬಂದು ಇದ್ದ ಸ್ಮರಣೆಯು ನಾಶ ಆಗಿ ವಿಪರೀತವಾದ ಸ್ಮರಣೆ ಬಂದರೆ ಅವನಿಗೆ ಏನಾಗತ್ತೆ ಬುದ್ಧಿ ನಾಶ ಆಗ್ತದೆ ಬುದ್ಧಿನಾಶ ಅಂದ್ರೆ ಏನಂತ ಹಿಂದೆ ಶಾಸ್ತ್ರದ ಮೂಲಕ ಯಾವುದನ್ನು ಅವನ ಅವನಿಗೆ ಒಳ್ಳೆ ನಿರ್ಣಯ ಆಗಿರುತ್ತೆ ಇದು ದೋಷ ಇದರಲ್ಲಿ ದೋಷ ಇದೆ ಇದರಲ್ಲಿ ದೋಷ ಇಲ್ಲ ಅಂತ ಹಿಂದೆ ಚೆನ್ನಾಗಿ ದೋಷದ ಅರಿವು ಬಂದಿತ್ತು ಆ ದೋಷದ ಬುದ್ಧಿಯೇ ನಾಶ ಆಗ್ತದೆ ದೋಷದ ಬುದ್ಧಿ ನಾಶ ಆದರೆ ಅದರಿಂದಾಗಿ ಆ ಪುಣ್ಯಾತ್ಮ ಏನು ಮಾಡ್ತಾನೆ ಹೇ ವಿಧಿ ನಿಷೇಧದ ಬುದ್ಧಿಯೇ ಹೊರಟೋಗಿದೆ ಸರ್ವಾತ್ಮ ನಮಗೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಯಾವುದು ಸರಿ ಯಾವುದು ತಪ್ಪು ಅಂತ ಈ ಕಾರ್ಯಕಾರ್ಯ ನಿರ್ಣಯದ ಬುದ್ಧಿಯನ್ನೇ ಕಳಿಸ್ಕೊಂಡ ನಂತರ ಮನುಷ್ಯ ಏನು ಮಾಡ್ತಾನೆ ಖುಷಿ ಬಂದಾಗ ಮಾಡಲಿಕ್ಕೆ ಹೋಗ್ತಾನೆ ಅಧರ್ಮ ಮಾಡ್ತಾನೆ ಅದರಿಂದಾಗಿ ಪ್ರಣಶ್ಯತಿ ಜೀವನಿಗೆ ನಾಶ ಇಲ್ಲ ಅವನ ನಾಶ ಆಗದಂದ್ರೆ ಅನಿತ್ಯತ್ವ ದೇಹಾನಿ ದುಃಖ ಪ್ರಾಪ್ತಿ ಪ್ರಪೂರ್ಣತ ನಾಶ ಚತುರ್ವಿಧ ಪ್ರೋಕ್ತಃ ತದಬಾಬೋ ಪರೇಶದ ಜೀವನು ನಿತ್ಯನಾದ್ರಿಂದಾಗಿ ಅವನ ಸ್ವರೂಪಕ್ಕೆ ನಾಶ ಇಲ್ಲ ಅವನು ನರಕಾದಿ ದುಃಖವನ್ನ ಅನುಭವಿಸದೆ ಅವನ ನಾಶ ಅಂದ್ರೆ ಸ್ವರೂಪ ನಾಶ ಜೀವನಿಗಿಲ್ಲ ಹೀಗಾಗಿ ಬಿಡ್ತಾನೆ ಆದ್ರಿಂದಾಗಿ ಎಚ್ಚರಿಕೆಯಿಂದ ಇರಬೇಕು ಅಂತ ಹಾಗಾಗಿ ಏನಾಯ್ತೀರಾ ಪರಂಪರೆಯಿಂದ ರಾಗದ್ವೇಷವನ್ನು ಮಾಡಿದರೆ ಪರಂಪರೆಯಿಂದ ಆಗ್ತಕ್ಕಂತಹ ಅನರ್ಥ ಏನು ಅಂದ್ರೆ ನರಕಾಜ್ಯನರ್ಥ ಆಗತ್ತೆ ಅದನ್ನ ಅದಕ್ಕೆ ಕಾರಣ ಯಾವುದು ಅದರ ಎಫೆಕ್ಟ್ ಹೇಳಿದ್ರು ಪರಂಪರೆ ಅನಿಷ್ಟ ಪರಂಪರೆ ಎಂದ್ರೆ ನರಕಾಜ್ಯರರ್ಥ ಕಾಮ ಕ್ರೋಧ ಕೃತಿ ವಿಭ್ರಮ ಬುದ್ಧಿನಾಶ ಮತ್ತೆ ಆತ್ಮನಾಶ ಅಂದ್ರೆ ನರಕಾಜ್ಯರಥ ಇದು ಅನಿಷ್ಟ ಪರಂಪರೆ ಆದರೆ ರಾಜದ್ವೇಷದ ಎಫೆಕ್ಟ್ ದುಷ್ಪರಿಣಾಮ ಹೇಳಿದ್ರು ಕಾರಣ ಯಾವುದು ಹೇಳಿ ರಾಜ್ವೇಷಕ್ಕೆ ಕಾರಣ ಯಾವುದು ಹೇಳಿ ವಿಷಯವನ್ನು ಧ್ಯಾನ ಮಾಡುವುದು ಅದರಲ್ಲಿ ಗುಣ ಧ್ಯಾನ ಮಾಡುವುದು ಕೆಟ್ಟದ್ದನ್ನು ದಾನ ಮಾಡುವುದು ಬಿಟ್ಟು ಅವಗುಣವನ್ನು ಧ್ಯಾನ ಮಾಡುದು ಬಿಟ್ಟು ಅಲ್ಪ ಸ್ವಲ್ಪ ಗುಣವನ್ನು ಧ್ಯಾನ ಮಾಡುವುದು ಅದು ಆಸಕ್ತಿಯನ್ನು ಕೇಳಿಸಿ ಬಿಡುತ್ತೆ ಅದರಿಂದಾಗಿ ಅನರ್ಥ ಆಗತ್ತೆ ಅಂತ ಇಷ್ಟು ಚೆನ್ನಾಗಿ ಭಗವಂತ ಇದನ್ನು ನಿರೂಪಿಸ್ತಾ ಇದ್ದಾನೆ ಸರಿ ಇನ್ ಮುಂದೆನಾಯ್ತು ಓಹೋ ಹಾಗೆ ನೀನು ಹೇಳಿದ ಹಾಗೆ ಕೃಷ್ಣ ವಿಷಯ ಧ್ಯಾನವನ್ನು ನಾವು ಬಿಡಬೇಕು ವಿಷಯ ಧ್ಯಾನವನ್ನು ಬಿಟ್ಟರೆ ನಮಗೆ ಯಾವುದ್ರಿಗೆ ಆಸಕ್ತಿ ಬರೋಲ್ಲ ಆಸಕ್ತಿ ಬರಲಿಲ್ಲ ಅಂದ್ರೆ ಆ ವಿಷಯ ಪದಾರ್ಥಗಳನ್ನು ಮುಗಿಸ್ಬೇಕು ಅಂತ ಇಚ್ಛೆ ಬರಲ್ಲ ಇಚ್ಛೆಯೇ ಬರಲಿಲ್ಲ ಅಂದ್ರೆ ಇಚ್ಛೆ ಪ್ರತಿಹತ ಆಗಿ ಕ್ರೋಧ ಬರಲಿಕ್ಕೆ ಅವಕಾಶ ಇಲ್ಲ ಕ್ರೋಧ ಬರುವುದಿಲ್ಲ ಅಂದ್ರೆ ನಮಗೆ ಸ್ಮೃತಿ ಶಾಸ್ತ್ರದಲ್ಲಿ ಹೇಳಿದ ಪ್ರತಿಷೇಧಾದಿಗಳು ಅದರ ಸ್ಮೃತಿ ನಾಶ ಆಗುವುದಿಲ್ಲ ಅಥವಾ ಅಧರ್ಮವನ್ನು ಧರ್ಮ ಅಂತ ವಿಪರೀತವಾಗಿ ನಾವು ಸ್ಮರಣೆಯನ್ನು ತಂದುಕೊಡಲ್ಲ ಅದನ್ನು ತಂದುಕೊಳ್ಳಲ್ಲ ಅಂದ್ರೆ ಸರ್ವಾತ್ಮ ಆ ಶಾಸ್ತ್ರದಲ್ಲಿ ನಾವು ಸಂಪಾದನೆ ಮಾಡಿದ ಕಾರ್ಯ ಕಾರ್ಯ ಎಂಬಂತ ನಿರ್ಣಯ ರೂಪವಾದ ಬುದ್ಧಿ ನಾಶ ಆಗೋಲ್ಲ ಬುದ್ಧಿ ನಾಶ ಆಗೋಲ್ಲ ಅಂದ್ರೆ ಅಧರ್ಮವನ್ನು ಮಾರಲ್ಲ ಅಧರ್ಮವನ್ನು ಮಾರಲ್ಲ ಅಂದ್ರೆ ನರಕಾದ್ಯರಂತ ಹಾಗಾಗಿ ಆ ಹಂತಕ್ಕೆ ನಾವು ತಲುಪಬೇಕು ಎಂಬುದನ್ನು ಪರಮಾತ್ಮ ಹೇಳಿದೆ ಆದರೆ ಮುಂದೆ ಏನಾಯ್ತೀಗ ಅಲ್ರಿ ಇಂದ್ರಿಯ ಜಲ ದಯ ಅಂತ ಹೇಳಿದ್ರಿ ಇಂದ್ರಿಯಜಯದಿಂದ ಆಗ್ತಕ್ಕಂಥ ಫಲ ಏನು ರಾಗದ್ವೇಷ ಪರಿಹಾರವನ್ನು ಮಾಡಿಕೊಳ್ಬೇಕು ಅದರಿಂದ ಇಂದ್ರಿಯಜಯ ಆಗತ್ತೆ ಅಂತ ಹೇಳಿದರೆ ಇಂದ್ರಿಯಿಂದ ಆಗ್ತಕ್ಕಂಥ ಪ್ರಯೋಜನ ಏನು ಅಂತ ಹೇಳಿದ್ರೆ ರಾಗದ್ವೇಷ ವಿಭುಕ್ತೈಸ್ತು ವಿಷಯ ಇಂದ್ರಿಯೈ ಶ್ಚರ ಆತ್ಮವಶ್ಯೈ ವಿಧೇಯಾತ್ಮ ಪ್ರಸಾದಂ ಅಧಿಗಚ್ತಿ ಒಬ್ಬ ಮನುಷ್ಯ ಇಂದ್ರಿಯ ಜಯಕ್ಕೆ ಒಂದು ರೀತಿಯಾಗಿ ಫಲ ಹೇಳಿಯಾಯಿತು ರಾಗದ್ವೇಷ ಪರಿಹಾರ ಮಾಡಿಕೊಂಡ್ರೆ ಇಂದ್ರಿಯ ಜಯ ಆಗತ್ತೆ ಪ್ರತ್ಯಾಹಾರ ಮಾಡಿಕೊಂಡು ಸತತವಾಗಿ ಭಗವಂತನ ಧ್ಯಾನ ಮಾಡಿದ್ರೆ ಇಂದ್ರಿಯ ಜಯ ಆಗತ್ತೆ ಇಂದ್ರಿಯ ಜಯಕ್ಕೆ ಫಲ ಅಂತೂ ಹೇಳಿ ಆಗಿದೆ ಪಶೇ ಎಸ್ಸೆ ಇಂದ್ರಿಯಾನೆ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅಂತ ಅವನಿಗೆ ಅಪರೋಕ್ಷ ಜ್ಞಾನ ಬರುತ್ತೆ ಅಂತ ಹೇಳಿಯಾಗಿದೆ ಇನ್ನೊಂದು ಫಲ ಯಾವುದು ಅಂತ ನಮಗೆ ಯದ್ಯಪಿ ಇಂದ್ರಿಯಜಯಕ್ಕೆ ಫಲ ಹೇಳಿಯಾಗಿದೆ ಒಂದು ಫಲ ಜ್ಞಾನ ಆದರೆ ಅದು ಡೈರೆಕ್ಟ್ ಆಗಿ ಇಂದ್ರಿಯ ಫಲ ಅಪರೋಕ್ಷ ಜ್ಞಾನ ಅಲ್ಲ ಡೈರೆಕ್ಟ್ ಆಗಿ ನೇರವಾಗಿ ಯಾವುದು ಪ್ರಯೋಜನ ಆಗತ್ತೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಮನಪ್ರಸಾದ ತಥಾಪಿ ತನ್ನ ಸಾಕ್ಷಾತ್ ಅದು ಜ್ಞಾನ ಅದು ಫಲ ಅಲ್ಲ ಮನಪ್ರಸಾದ ದ್ವಾರ ಅದು ಇಂದ್ರಿಯ ಅಲ್ಲ ರಾಜದ್ವೇಷ ಪರಿಹಾರ ಇಂದ್ರಿಯ ಜಯಕ್ಕೆ ಫಲ ಒಬ್ಬ ಮನುಷ್ಯನಿಗೆ ಇಂದ್ರಿಯ ಜಯ ಆಯ್ತಂದ ನೇರವಾಗಿ ಅಪರೋಕ್ಷ ಜ್ಞಾನ ಬರಲ್ಲ ಮನಪ್ರಸನ್ನತೆ ಉಂಟಾಗತ್ತೆ ಮನಪ್ರಸನ್ನತೆ ಉಂಟಾದರೆ ತನ್ಮೂಲಕವಾಗಿ ಭಗವಂತನ ಅಪರೋಕ್ಷ ಜ್ಞಾನ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ಹೇಳ್ತಾರೆ ಏನಂತ ಹಿಂದೆ ಹೇಳಿದ ರೀತಿಯಲ್ಲಿ ಯಾರೂ ವಿಷಯವನ್ನು ಧ್ಯಾನ ಮಾಡುವುದಿಲ್ಲ ಅವನಿಗೆ ರಾಜದ್ವೇಷ ಇರುವುದಿಲ್ಲ ಅಂತಹ ಪುನನು ರಾಗದ್ವೇಷದಿಂದ ವಿಮುಕ್ತವಾದ ಇಂದ್ರಿಯಗಳಿಂದ ಆ ಮನುಷ್ಯ ಏನ್ಮಾಡ್ತಾನೆಂದ್ರೆ ರಾಗದ್ವೇಷದಿಂದ ವ್ಯುಕ್ತವಾದ್ರಿಂದ ಈ ಬಾಹ್ಯೇಂದ್ರಿಯಗಳು ಇವನ ಹತೋಟಿಯಲ್ಲಿ ಬರ್ತವೆ ಎಲ್ಲ ಇಂದ್ರಿಯಗಳು ಕೂಡ ಆತ್ಮನ ಜೀವಾತ್ಮನ ಕಂಟ್ರೋಲಿನೇ ಬರ್ತಾವೆ ಹತೋಟಿಯಲ್ಲಿ ಅದರಿಂದಾಗಿ ಕನ್ನ ವಶದಲ್ಲಿ ಅಂಕೆಯಲ್ಲಿ ಬಂದಿರತಕ್ಕಂತಹ ರಾಜದ್ವೇಶ ವಿಮುಕ್ತವಾದ ಇಂದ್ರಿಯಿನಿಂದ ರೂಪ ರಸ ಗಂಧ ಸ್ಪರ್ಶ ಏನು ಅನುಭವಿಸಿದ್ರೂ ಕೂಡ ಅವನು ಯಾಕೆಂದ್ರೆ ಕೇವಲ ದೇಹ ಧಾರಣ ಮಾಡಲಿಕ್ಕೋಸ್ಕರ ಮಾತ್ರ ಅದನ್ನು ಅನುಭವಿಸುವುದು ಅನಿವಾರ್ಯವಾಗಿರುತ್ತೆ ಆದರೆ ಅಂಥವನು ಏನಾಗ್ತಾನಂದ್ರೆ ಮನಪ್ರಸಾದವನ್ನು ಹೊಂದುತ್ತಾನೆ ಯಾಕೆಂದ್ರೆ ವಿಧೇಯಾತ್ಮ ಅವನ ಮನಸ್ಸು ತುಂಪೂರ್ಣ ಹತೋಟಿರ್ಬನೆ ಅವನ ಬಗ್ಗೆ ಅದು ವಿನೀತವಾಗಿರುತ್ತೆ ಅವಿನಯ ದವನ್ನು ತೋರಿಸುದೇ ಇಲ್ಲ ಮನತ್ತು ಹಾಗಾಗಿ ಅವನು ಮನ ಪ್ರಸಾದವನ್ನು ಏನ್ರೀ ಬಹಳ ವಿಚಿತ್ರ ಇದು ಏನಂದ್ರೆ ರಾಗದ್ವೇಷ ಇಲ್ಲಂದ್ರೆ ಮನ ಇಂದ್ರಿಯಲ್ಲೇ ತ ಅವನ ಕಂಟ್ರೋಲ್ ಬರುತ್ತೆ ಇಂದ್ರಿಯ ಕಂಟ್ರೋಲ್ ಬಂದರೆ ಅವನು ರೂಪ ರಸ ಎಲ್ಲ ಆಸ್ವ ಅನುಭವಿಸಿದ್ರೂ ಕೂಡ ಅಯ್ಯೋ ನನಗೆ ಇನ್ನೂ ಬೇಕದು ಅದು ಇನ್ನೊಂದು ಸತ್ಯ ನೋಡಬೇಕು ಆ ರಸವನ್ನು ಇನ್ನೊಂದು ಸತಿ ಹೀರಿಬೇಕು ಆ ಗಾ ಗಾಯನ್ನು ಇನ್ನೊಂದು ಸತ್ಯ ಕೇಳಬೇಕು ಅದು ಇನ್ನೊಂದು ಪದಾರ್ಥವನ್ನು ಹುಟ್ಟಬೇಕು ಮತ್ತೆ ಅಂತ ಅನಿಸ್ಕೊಳ್ಳೋದಿಲ್ಲ ಯಾಕೆ ಅಂದರೆ ಮನಸ್ಸು ಬೋಲ್ಡ್ ಆಗಲ್ಲ ವಿಷಯ ಪದಾರ್ಥ ಅಷ್ಟು ಯಾಕೆ ಅಂದರೆ ಅದು ಮನಪ್ರಸಾದ ವಿಷಯವನ್ನು ಅನುಭವಿಸುದು ಕೂಡ ಮತ್ತೆ ಮತ್ತೆ ಮತ್ತೆ ಓದುವುದಷ್ಟಿತ್ತು ಇನ್ನು ಸತ್ಯ ಅನುಭವಿಸಬೇಕು ಇನ್ನು ಸತ್ಯ ಅನುಭವಿಸಬೇಕು ಅನಿಸೋದಿಲ್ಲ ಅವರಿಗೆ ಮನಸ್ಸಲ್ಲಿ ಅದನ್ನು ತಗೊಳ್ಳೋದೇ ಇಲ್ಲ ಅವರು ಇಂದ್ರಿಯದಲ್ಲಿ ವಿಷಯ ತಗೊಂಡು ಅನುಭವಿಸ್ತಾನೆ ಬಿಡ್ತಾನೆ ಅದನ್ನ ಮನಸ್ಸಿಗೆ ಹತ್ತ ಕಳಿಸೋದೇ ಇಲ್ಲ ಮನಸ್ಸು ಏನ್ ಮಾಡತ್ತೆ ಅಂದ್ರೆ ಅದು ವಿಷಯದ ಕೆಡೆಗೆ ಮನಸ್ಸಿಗೆ ನಾಚುವಂತೆ ಅದನ್ನು ಮುಟ್ಟಿಸೋದೇ ಇಲ್ಲ ಮನಸ್ಸಿಗೆ ಟಚ್ ಆಗಬಾರ್ದು ಮೈಲಿಗೆ ಅಂದ್ರಿ ಏನ್ರಿ ನಚರ್ರೆ ಮಡಿ ಅಂದ್ರೆ ಏನು ಮೈಲಿಗೆ ಅಂದ್ರೆ ಏನು ನಮಗೆ ದೇಹ ಯಾರು ಮುಟ್ಟಬಾರ್ದು ಅಲ್ವಾ ಮುಟ್ಟಿದ್ರೆ ಮೈಲಿಗೆ ದೇಹ ಮುಟ್ಟಬಾರದು ದೇಹದಲ್ಲಿ ಏನ ಇನ್ನೊಬ್ರು ಮುಟ್ಟಿದ್ರೆ ನಾವು ಮೈಲಿಗೆ ಆಗ್ತೇವೆ ಮನಸ್ಸಿನಲ್ಲಿ ಒಬ್ಬ ಮುಟ್ಟಿದ್ರೆ ಮೈಲಿಗೆ ನಾವು ದೇಹವನ್ನು ಇನ್ನೊಬ್ರು ಮುಟ್ಟಬಾರದು ಅಂತ ಹೇಳಿಕೊಂಡಂತೆ ಮನಸ್ಸನ್ನು ಇನ್ನೊಬ್ಬರು ಮುಟ್ಟಬಾರದು ಯಾರು ವಿಷಯ ಪದಾರ್ಥ ಮುಟ್ಟಬಾರದು ಕೆಟ್ಟ ಮೇಲಿಗೆ ವಿಷಯ ಎಂಬ ವಲಯ ಮುಟ್ಟಿದ್ರೆ ಮನಸ್ಸು ಮೈಲಿಗೆ ವಿಷಯ ಎಂಬ ವಲಯ ಮನಸ್ಸನ್ನು ಮುಟ್ಟಬಾರದು ಅದೇ ವಲಯ ಮುಟ್ಟಿಲ್ಲ ಅಂದ್ರೆ ಮನಸ್ಸು ಶುದ್ಧ ಆಯ್ತು ಕನುಮನಧನ ಅಲ್ಲ ಕನುಮನ ಧನದಿಂದ ಶುದ್ಧಿ ಕನುಮನಧನ ಶುದ್ಧಿಯಿಂದ ಭಗವಂತನ ಪೂಜೆ ಮಾಡಬೇಕು ಮನಸ್ಸುದ್ಧಿಯಿಂದ ಅಂದ್ರೆ ವಿಷಯ ಎಂಬ ಚಂಡಾಲ ಮುಟ್ಲೇಬಾರದು ಮನಸ್ಸನ್ನು ಅದ ಬೇಕು ಇದು ಬೇಕು ಅಂತ ಆಸೆ ಬರಬಾರ್ದು ಮನಸ್ಸಿನಲ್ಲಿ ವಿಷಯದ ಕಥೆ ಆಗಬಾರ್ದು ಚರ್ಚೆ ಅದು ಮನಸ್ ಶುದ್ಧಿ ತನುಶುದಿ ಗೊತ್ತೇ ಗೊತ್ತುಂಟು ಅರ್ಥಶುದ್ಧಿ ನ್ಯಾಯಮಾರ್ಗದಿಂದ ಅರ್ಥ ಸಂಪಾದನೆ ಮಾಡಬೇಕು ತನು ಶುದ್ಧಿ ಮನಶುದ್ಧಿ ಮನಿಶುದ್ಧಿ ಇದ್ರೆ ಆ ರೀತಿಯಾಗಿ ಭಗವಂತನು ಪೂಜೆ ಮಾಡಬೇಕು ಅಂತ ಹಾಗೆ ಅದು ಮನಸ್ಸು ಶುದ್ಧ ಅಂದ್ರೆ ಮನಃ ಪ್ರಸನ್ನತೆ ಅಂದ್ರೆ ವಿಷಯದ ಕಡೆಗೆ ಮನಸ್ಸು ಹೋಗುವುದೇ ಇರುವುದು ಇದು ಪ್ರಸಾದ ಇದನ್ನು ಹೊಂದುತ್ತಾನೆ ಆದರೆ ಡೈರೆಕ್ಟ್ ಆಗಿ ಇಂದ್ರಿಯ ಜಯದ ಫಲ ಏನು ಅಂದ್ರೆ ಪ್ರಸನ್ನತೆ ಮನಃ ಶುದ್ಧಿ ಮನಸ್ಸಿನಲ್ಲಿ ವಿಷಯ ಎಂಬ ಪದ ಚಂಡಾಲ ನಮ್ಮನ್ನು ಮುಟ್ಟುವುದಿಲ್ಲ ಮನಸ್ಸಿನ ಬಗ್ಗೆ ಯಾವುದೇ ಪರಿಣಾಮ ಆಗೋಲ್ಲ ಮನಸ್ಸನ್ನು ಮತ್ತೆ ನೆನಿತಾ ಕುತ್ಕೊಳ್ಳಲ್ಲ ಸ್ವಾರಸ್ಯ ಅಂದ್ರೆ ಒಂದು ವಿಷಯವನ್ನು ಅನುಭವಿಸಿದ್ರೆ ಅದು ನೆನೆಸುದಿಲ್ಲ ಮನವಿಷಯ ಇನ್ ಬೇಕು ನೆನಬೇಕು ಅಂತ ಅನಿಸುದೇ ಮನಸ್ಸಿಗೆ ಅದೇ ಮನಪ್ರಸನ್ನತೆ ಮನಪ್ರಸಾದ ಶುದ್ಧಿ ಅಂದ್ರೆ ಇದೇ ಮನಸ್ ಶುದ್ಧಿ ಮನಶ್ ಶುದ್ಧಿ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ ಸರಿ ರೀ ಏನ್ರಿ ಆದ್ರೆ ಇನ್ನೇನಾಗತ್ತೆ ಅಂತ ಹೇಳಿದ್ರೆ ಪ್ರಸಾದ ಸರ್ವ ದುಃಖ ಹಾನಿರ್ಯ ಉಪಜಾಯತೆ ಪ್ರಸನ್ನತೆ ತೋ ಹ್ಯಾದು ಬುದ್ಧಿ ಪರ್ಯವತಿಷ್ಠೀ ಅಂದ್ರೆ ರಾಯರು ಹೇಳ್ತಾ ಇದ್ದಾರೆ ನಮಗೆ ಮನಪ್ರಸಾದ ಆದರೆ ಏನಾಗತ್ರಿ ಮುಂದೆ ಅಂತ ಹೇಳಿದ್ರೆ ಯಾರ ವಿಷಯವನ್ನು ಅನುಭವಿಸಿದ್ರು ಕೂಡ ವಿಷಯ ಪದಾರ್ಥಗಳು ಮನಸ್ಸನ್ನು ಟಚ್ ಮಾಡೋದಿಲ್ಲ ವಿಷಯ ಪದಾರ್ಥವನ್ನು ಮನಸ್ಸು ನೆನಿತಾ ಇರುವುದಿಲ್ಲ ಅದು ನನಗೆ ಬೇಕು ಇನ್ನು ಬೇಕು ಇನ್ನು ಬೇಕು ಅಂತ ಅನಿಸೋದಿಲ್ಲ ಅಂತ ಮನಪ್ರಸನ್ನತೆಯನ್ನು ಪಡೆದ ವ್ಯಕ್ತಿಯೇ ಏನಾಗತ್ತೆ ಅಂತ ಹೇಳಿದ್ರೆ ಎಲ್ಲ ದುಃಖವೂ ಪರಿಹಾರ ಆಗತ್ತೆ ಬೇಗ ಎಲ್ಲ ದುಃಖವೂ ಪರಿಹಾರ ಆಗತ್ತೆ ಎಲ್ಲ ದುಃಖ ಪರಿಹಾರ ಆಗೋದು ಹೇಗೆ ಅಂತ ಹೇಳಿದ್ರೆ ಮನಪ್ರಸನ್ನ ಆದ ತಕ್ಷಣ ಎಲ್ಲ ದುಃಖ ಪರಿಹಾರ ಆಗೋದು ಹೇಗೆ ಅಂದರೆ ಮನಪ್ರಸನ್ನ ಆದರೆ ಮನುಷ್ಯನಿಗೆ ಭಗವಂತನ ಅಪರೋಕ್ಷ ಜ್ಞಾನ ಅಂತ ಪ್ರಸನ್ನ ಮನಸ್ಸಿನಿಂದಲೇ ಭಗವಂತ ನಮಗೆ ಎತ್ಕುತ್ತಾನೆ ನಮಗೆ ಕಣ್ಣಿಗೆ ಕಾಣ್ತಾನೆ ಮನಸ್ಸಿಗೆ ಭಗವಂತನ ಅಪರೋಕ್ಷ ಜ್ಞಾನ ಪ್ರಸನ್ನ ಕನಸ್ಸುಳ್ಳವನಿಗೆ ಮಾತ್ರ ದೇವರ ಅಪರೋಕ್ಷ ಜ್ಞಾನ ಆಗುವುದರಿಂದಾಗಿ ಚೆನ್ನಾಗಿ ಬರ್ತದೆ ಆದ್ರಿಂದಾಗಿ ಆ ಅಪರೋಕ್ಷ ಜ್ಞಾನ ಆದರೆ ಅವನಿಗೆ ಎಲ್ಲ ದುಃಖವೂ ಕೂಡ ಪರಿಹಾರ ಆಗ್ತಾ ಇದೆ ಎಲ್ಲಿ ಹೇಳಿದ್ದಾರೆ ತರತಿ ಶೋಕಂ ಆತ್ಮನಿತ್ತು ಬಹಳ ಚೆನ್ನಾಗಿ ಉಪನಿಷತ್ ಹೇಳ್ತದೆ ಆಹಾರ ಶುದ್ಧವು ಸತ್ವ ಶುದ್ಧಿ ಸತ್ವಶುದ್ಧವು ಸ್ಮೃತಿ ಲಂಬ ಸ್ಮೃತಿಲಂಬೇ ವಿಪ್ರಮೋಕ್ಷ ಗುರುಗಳ ಮೂಲಕ ಶುದ್ಧವಾದ ಆಹಾರ ಅಂದ್ರೆ ವಿದ್ಯೋಪದೇಶವನ್ನು ಪಡೆದ್ರೆ ಆಹಾರ ಸತ್ವ ಶುದ್ಧಿ ಅಂತಃಕರಣ ಶುದ್ಧಿ ಸತ್ವಶುದ್ಧವೂ ಸ್ಮೃತಿ ಲಂಬ ಭಗವಂತನ ನಿರಂತರ ಸ್ಮರಣೆ ಮೂಲಕ ಅಪರೋಕ್ಷ ಜ್ಞಾನ ಸ್ಮೃತಿ ಲಂಬೆ ಭಗವಂತನ ಸ್ಮರಣೆ ಮಾಡಿ ಅಪರೋಕ್ಷ ಜ್ಞಾನವನ್ನು ಪಡೆದರೆ ವಿಪ್ರಮೋಕ್ಷ ಎಲ್ಲ ಬಿಟ್ಟು ಹೋಗುತ್ತೆ ವಿಪ್ರಮೋಕ್ಷ ಅಂದರೆ ವಿಶೇಷೇಣ ಮೋಕ್ಷ ಭಾಗದ್ವೇಷ ಕಾಮ ಕ್ರೋಧ ದುಃಖ ಎಲ್ಲದೂ ಕಳಿಸ್ಕೊಂಡ್ಬಿಡ್ತಾನೆ ಅದನ್ನು ಉಪನಿಷತ್ತು ಹೇಳ್ತಾ ಇದೆ ಅದಕ್ಕೋಸ್ಕರ ಆದಷ್ಟು ಬೇಗ ಮನಃಪ್ರಸನ್ನತೆಯನ್ನು ಪಡೆದು ದೇವರ ಧ್ಯಾನ ಮಾಡಿದರೆ ಅಪರೋಕ್ಷ ಜ್ಞಾನ ಆಗತ್ತೆ ಅಂತ ಹೇಳಿದ ಕೃಷ್ಣ ನಮಗೊಂದು ಮಾತು ಬರುತ್ತಲ್ಲ ಅಲ್ರೀ ಈ ಮನಃಪ್ರಸನ್ನತೆಯನ್ನು ನಮಗೆ ಕಷ್ಟ ಅದು ವಿಷಯ ಪದಾರ್ಥ ಅನುಭವಿಸಿದ ಮನಸ್ಸರ ಹತ್ರ ಮನಸ್ಸು ಎಂದೂ ಆ ವಿಷಯ ಪದಾರ್ಥವನ್ನು ಮತ್ತೆ ನೆಲುಕು ಹಾಕಬಾರದು ಇದು ಪ್ರಸಾದ ಅಂದ್ರೆ ಇದು ಮನಸ್ಸುದ್ದಿ ಅಂದ್ರೆ ಆದ್ರೆ ಒಂದು ನಾವು ಹೇಳುವುದು ಅಂದ್ರೆ ಇಷ್ಟೇ ಮಾಡುವಂತ ಅನಿಸ್ತಾ ಇದೆ ಅಮ್ಮ ಶ್ರವಣ ಮಾಡುದು ಮನನ ಮಾಡುದು ಶ್ರವಣ ಮನನದಿಂದ ಹಿನ್ನೆಲೆ ಉಳ್ಳ ಜ್ಞಾನ ಮಾಡಿದ್ರೆ ದೇವರ ಪರೋಕ್ಷ ಜ್ಞಾನ ಆಗಿಬಿಡುತ್ತೆ ಈ ಮಧ್ಯದಲ್ಲಿ ಮನಪ್ರಸನ್ನತೆ ಹಾಕಬೇಕು ಚಿತ್ತ ಶುದ್ಧಿ ಯಾಕಬೇಕು ಅವ್ರು ಬೇಡ ಶ್ರವಣ ಮನನ ಮಾಡುದು ಶ್ರವಣ ಬೇಕೇ ಬೇಕು ಅಜ್ಞಾನ ನಿವೃತ್ತಿಗೋಸ್ಕರ ಮನನ ವಿಪರೀತ ಜ್ಞಾನ ಸಂಶಯಕ್ಕೋಸ್ಕರ ಬೇಕು ಮತ್ತೆ ತತ್ವ ನಿಶ್ಚೆ ಆದಾಗ ಮತ್ತೆ ಧ್ಯಾನ ಮಾಡಿದ್ರೆ ದೇವರ ಪರೋಕ್ಷ ಜ್ಞಾನ ಆಗುತ್ತೆ ಇಷ್ಟೇ ಸಾಧ್ಯ ಈ ಮಧ್ಯದಲ್ಲಿ ಮನಪ್ರಸನ್ನತೆ ಮನಃಶುದ್ಧಿ ಇದು ಯಾಕೆ ಬೇಕು ಅಂತ ಹೇಳಿದ್ರೆ ಯದರ್ಥವು ಇಂಗ್ರೇಜ ಅಪೇಕ್ಷಿತ ಯಾಕೆಂದ್ರೆ ಮನಪ್ರಸನ್ನತೆ ಬೇಕಂತಾದ್ರೆ ಇಂಗ್ರೇಜ ಆಗಿದೆ ಈಗ ಮನಪ್ರಸಾದವೇ ಬೇಡ ಇಂಗ್ರೇಜವೂ ಬೇಕಾಗಿಲ್ಲ ಅವರೋಚನ ಸುಲಭದಲ್ಲಿ ಬರುತ್ತೆ ಶವಣ ಮನ ಮೇಲೆ ಜಾತನದಿಂದ ಅಂತ ಹೇಳಿದ್ರೆ ಇಲ್ಲ ಮನಪ್ರಸನ್ನತೆ ಇಲ್ಲ ಅಂದ್ರೆ ಏನು ದೋಷ ಬರುತ್ತೆ ಅದು ಬೇಕೇ ಬೇಕಾದ ಅದಿಲ್ಲದ್ರೆ ಏನು ಅನರ್ಥ ಆಗತ್ತೆ ಅದನ್ನು ಕೃಷ್ಣ ಹೇಳ್ತಾನೆ ನಾಸ್ತಿ ಬುದ್ಧಿರಯುಕ್ತುಕ್ತ ನಚಾಯುಕ್ತ ಭಾವನಾ ಭಾವಯತ ಶಾಂತಿ ಅಶಾಂತಸ್ಯ ಕುತಃ ಸುಖಂ ಅಂತ ಹೇಳ್ತಾ ಇದ್ದಾನೆ ನೋಡಿ ಮನುಷ್ಯನಿಗೆ ಏನು ಬರೋಲ್ಲ ಮನಪ್ರಸಾದ ಬೇಕೇ ಬೇಕು ಚಿತ್ತ ಶುದ್ಧಿ ಬೇಕು ಯಾಕಂದ್ರೆ ನಡೀತಾರಲ್ಲ ಏನು ಹೇಳಿದ ಏನು ಮನಃಶುದ್ಧಿ ಇಲ್ಲದವನಿಗೆ ಏನು ಮಂತ್ರದ ಫಲವೇನು ಯಾಕೆಂದ್ರೆ ಮಂತ್ರ ಯಾಕಿರುವುದು ದೇವರನ್ನು ಧ್ಯಾನ ಮಾಡಲಿಕ್ಕೆ ಪೂರಕವಾಗಿರುವಂತಹದ್ದು ಮಂತ್ರ ಮಂತ್ರದಿಂದ ಏನು ಮಾಡುದು ಅದು ಮಂತ್ರ ಅರ್ಥಮಂತ್ರ ಅರ್ಥ ಮನನದಿಂದ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಆದರೆ ಮಂತ್ರ ಇರುವುದೇ ಅರ್ಥಸ್ಮರಣೆ ಮಾಡಬೇಕು ಅಂತ ಅಂದರೆ ಸ್ಮರಣೆ ಅಂತ ಅರ್ಥ ಸ್ಮರಣೆಗೆ ಪೂರಕವಾದ ಮಂತ್ರ ಅದು ಧ್ಯಾನಕ್ಕೆ ಪೂರಕವಾದದ್ದು ಮಂತ್ರ ಅದು ಮನಶುದ್ಧಿ ಇಲ್ಲದವನಿಗೆ ಮಂತ್ರದ ಫಲವೇನು ಅವನ ಮನಶುದ್ಧಿ ಇಲ್ಲಾಂದರೆ ಅವನು ಮಂತ್ರದ ಮೂಲಕ ಧ್ಯಾನಕ್ಕೆ ಉಪಯುಕ್ತವಾದ ಮಂತ್ರ ಹಿಡ್ಕೊಂಡು ಏನು ಮಾಡ್ತಾನೆ ಏನು ಉಪಯೋಗ ಆಗೋಲ್ಲ ಅವನಿಗೆ ಅಂದ್ರೆ ಅರ್ಥ ಏನಾಯಿತು ಮನಪ್ರಸಾದ ಇಲ್ಲ ಅಂದರೆ ಮನ್ ಅವನು ಧ್ಯಾನ ಮಾಡಲಿಕ್ಕಾಗೋಲ್ಲ ಅವನಿಗೆ ಚಿತ್ತ ನಿರೋಧ ಇರುವುದಿಲ್ಲ ಯುಕ್ತ ಯೋಗ ಚಿತ್ತವೃತ್ತಿ ನಿರೋಧ ಚಿತ್ತವೃತ್ತಿಯನ್ನು ನಿರೋಧ ಮಾಡೋದು ಚಿತ್ತವೃತ್ತಿಯನ್ನು ಎಲ್ಲಿ ನಿರೋಧ ಮಾಡೋದು ನಮ್ಮ ಚಿತ್ತದ ವ್ಯಾಪಾರವನ್ನು ಎಲ್ಲಿ ಹೊರಗಿನ ಚಿತ್ತ ವ್ಯಾಪಾರವನ್ನು ತಡೆಗಟ್ಟಿ ಸ್ಥಗಿತಗೊಳಿಸಿ ಭಗವಂತನಲ್ಲಿ ಚಿತ್ತವನ್ನು ಇಡುವುದು ಅಲ್ಲೇ ಅದನ್ನೇ ನಿರ್ಬಂಧ ಮಾಡಿ ಇಡುವುದು ಅದು ಚಿತ್ತವೃತ್ತಿ ನಿರೋಧ ಅದನ್ನೇ ಯೋಗ ಅಂತ ಕರೀತಾರೆ ಅದು ಯಾರಿಗೆ ಪ್ರಸಾದ ಇಲ್ಲ ಮನಸ್ಸುದ್ದಿ ಇಲ್ಲ ಅವನಿಗೆ ಚಿತ್ತವೃತ್ತಿಯನ್ನು ನಿರೋಧ ಮಾಡಲಿಕ್ಕಾಗಲ್ಲ ಯಾರು ಚಿತ್ತವೃತ್ತಿ ನಿರೋಧ ಇಲ್ಲದವನು ಅಯುಕ್ತ ಯೋಗ ಇಲ್ಲದವನು ಚಿತ್ತವೃತ್ತಿ ನಿರೋಧ ಇಲ್ಲ ಯೋಗ ಅಂದ್ರೆ ಚಿತ್ತವೃತ್ತಿ ನಿರೋಧ ಅಯುಕ್ತ ಅಂದ್ರೆ ಯೋಗ ಇಲ್ಲದವನು ಚಿತ್ತವೃತ್ತಿ ನಿರೋಧ ಯಾರಿಗಿಲ್ಲ ಅವನಿಗೆ ಬುದ್ಧಿಯೇ ಇರುವುದಿಲ್ಲ ಅಂತ ಅಯ್ಯೋ ಬುದ್ಧಿ ಇರುವುದಿಲ್ಲ ಅಂದ್ರೆ ಅರ್ಥ ಏನ್ರಿ ಬುದ್ಧಿ ಇರೋದ್ರೆ ಅವನಿಗೆ ಅಪರೋಕ್ಷ ಜ್ಞಾನ ಆಗುವುದಿಲ್ಲ ಅಂತ ಅರ್ಥ ಅರ್ಥ ಆಯ್ತಾ ಯಾಕೆ ಚಿತ್ತವೃತ್ತಿ ನಿರೋಧ ಇಲ್ಲದವನಿಗೆ ಅವನಿಗೆ ಭಾವನಾ ಬರುವುದಿಲ್ಲ ನಾಸ್ತಿ ಬುದ್ಧಿರ ಯುಕ್ತ ಯಾಕೆಂದ್ರೆ ಅವನಿಗೆ ಬುದ್ಧಿ ಇರುವುದಿಲ್ಲ ಅಂತ ಬುದ್ಧಿ ಶಬ್ದಕ್ಕೆ ಅರ್ಥ ಏನು ಅಪರೋಕ್ಷ ಜ್ಞಾನ ಇರುವುದಿಲ್ಲ ಯಾಕಿರುವುದಿಲ್ಲ ಅಂದ್ರೆ ಅವನಿಗೆ ಭಾವನಾ ಮಾಡಲಿಕ್ಕಾಗುವುದಿಲ್ಲ ಆದ್ರಿಂದಾಗಿ ಭಾವನೆ ಮಾಡಲಿಕ್ಕಾಗಲ್ಲ ಭಾವನೆ ಅಂದ್ರೆ ದೇವರ ಧ್ಯಾನ ಮಾಡಲಿಕ್ಕಾಗಲ್ಲ ಮನಪ್ರಸಾದ್ರೆ ಚಿತ್ತ ವೃತ್ತಿ ನಿರೋಧ ಮಾಡಲಿಕ್ಕಾಗಲ್ಲ ಚಿತ್ತವೃತ್ತಿ ನಿರೋಧ ಇಲ್ಲ ಅಂದ್ರೆ ದೇವರ ಯಾಕೆಂದ್ರೆ ಭಾಷ್ಯನ ಕಡೆಗೆ ನಮ್ಮ ಚಿತ್ತವೃತ್ತಿ ಹರಿತಾ ಇರ್ತದೆ ಅದನ್ನು ನಿರೋಧ ಮಾಡಬೇಕು ಅದನ್ನು ಅಂತರ್ಮುಖಿಗೊಳಿಸಬೇಕು ಅದಾಗುವುದಿಲ್ಲ ಮನಸ್ ವಿಷಯ ವಿಷಯದ ಮನಸ್ಸು ವಿಷಯದ ಕಡೆಗೆ ಧಾರಿಸ್ತಾ ಇದೆ ವಿಷಯವನ್ನೇ ಟಚ್ ವಿಷಯ ಸಂಪರ್ಕ ಪಡೆದಿದೆ ವಿಷಯವನ್ನು ಬೆಲುಕು ಹಾಕ್ತಾ ಇದೆ ಅಂದರೆ ಅದು ಮೈಲಿಗೆ ಆಯಿತು ಹಾಗಾಗಿ ಚಿತ್ತವೃತ್ತ ನಿರೋಧ ಮಾಡಲಿಕ್ಕಾಗಲ್ಲ ಚಿತ್ತವೃತ್ತಿ ನಿರೋಧ ಇಲ್ಲ ಅಂದರೆ ಅವನಿಗೆ ದೇವರ ಬಗ್ಗೆ ಭಾವನಾ ಬರುವುದಿಲ್ಲ ಅಂದರೆ ಧ್ಯಾನ ಬರುವುದಿಲ್ಲ ಯಾರು ಅಯುಕ್ತನೋ ಅವನಿಗೆ ಧ್ಯಾನ ಬರುವುದಿಲ್ಲ ಯಾರಿಗೆ ಧ್ಯಾನ ಮಾಡುವುದಿಲ್ಲ ಅಭಾವಯತಃ ಭಗವಂತನ ಜ್ಞಾನ ಯಾರು ಮಾಡುವುದಿಲ್ಲ ಅವನಿಗೆ ಬುದ್ಧಿ ಇರುವುದಿಲ್ಲ ಅಲ್ಲಿ ಸ್ವಲ್ಪ ಬೇರೆ ಬೇರೆ ರೀತಿಯಾಗಿ ಹೇಳಿದ್ದಾರೆ ಅದನ್ನು ಯಥಾಕ್ರಮವಾಗಿ ಅನ್ವಯ ಮಾಡಿಕೊಳ್ಬೇಕು ನಾವು ಅವನಿಗೆ ಬುದ್ಧಿ ಇರುವುದರಿಂದ ಅಪರೋಕ್ಷ ಜ್ಞಾನ ಬರೋಲ್ಲ ಅವನಿಗೆ ಅಪರೋಕ್ಷ ಜ್ಞಾನ ಬರುವುದಿಲ್ಲ ಅಂದರೆ ಅವನಿಗೆ ಅಭಾವಯುತ ಅಂದರೆ ಅಭಾವಯುತ ಜ್ಞಾನ ವರ್ಧಿತ ಅವನ ಅಪ್ರೋ ಅಭಾವಿತನ ಜ್ಞಾನವನ್ನು ಅಪರೋಕ್ಷ ಜ್ಞಾನವನ್ನು ಯಾರು ಪಡೆಯುವುದಿಲ್ಲ ಅವನಿಗೆ ಶಾಂತಿ ಇಲ್ಲ ಶಾಂತಿರು ಮೋಕ್ಷೋತ ನಿರ್ವಾಣ ಶಾಂತಿ ಅಂದಕ್ಕೆ ಮೋಕ್ಷ ಅಂತ ಅಂತ ಯಾಕ್ರಿ ಶಾಂತಿ ಅಂದ್ರೆ ಮೋಕ್ಷ ಅಂದ್ರೆ ಯಾಕೆ ಹೇಳ್ರಿ ಶಾಂತಿ ಅಂದ್ರೆ ಮೋಕ್ಷ ಯಾಕೆ ಭಗವನ್ ನಿಷ್ಠೆ ಶಾಂತಿ ಅಂದ್ರೆ ಮೋಕ್ಷ ಮೋಕ್ಷ ಯಾಕೆ ಅದು ಮೋಕ್ಷ ಯಾಕೆ ಶಾಂತಿ ಸಾ ಅಂದ್ರೆ ಸುಖ ಸುಖದ ಅಂತ್ಯ ಅಂದ್ರೆ ಪರಾಕಾಷ ತಲುಪಿರ್ತಾರೆ ಯಾಕೆ ಮೋಕ್ಷ ಬಿಟ್ಟರೆ ಬೇರೆ ಎಲ್ಲಿ ಸುಖದ ಪರಾಕಾಷ್ಠೆಯನ್ನು ಇರ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅಥವಾ ಶಾಂತಿ ಅಂದ್ರೆ ಭಗವಂತನಲ್ಲಿ ಕೇಂದ್ರೀಕೃತವಾದ ಬುದ್ಧಿ ಮೋಕ್ಷೇ ಗ್ರಹವತ್ ಹರೌನಿಯತ ಚಿತ್ತ ಗ್ರಹವತ್ ತತ್ಪ್ರವೇಶ ಹರಿಯಲ್ಲೇ ಯಾವಾಗಲೂ ಮನಸ್ಸು ಹರಿತದೆ ಶಮಿಷ್ಠತ ಬುದ್ಧಿ ಸಂಸಾರದಲ್ಲಿ ಆದರೂ ಮನಸ್ಸು ಎಲ್ಲಲೋ ಹೋಗುತ್ತೆ ಮೋಕ್ಷಕ್ಕೋದ್ ನಂತರ ಮನಸ್ಸು ನಿಯತವಾಗಿ ಹರಿಯಲ್ಲಿ ಹರಿತಾ ಇರ್ತದೆ ಭಗವಂತನಲ್ಲೇ ಕೇಂದ್ರೀಕೃತವಾದ ಬುದ್ಧಿ ಆ ಸ್ಥಿತಿ ಅದನ್ನು ಶಾಂತಿ ಅಂತ ಕರೀತಾರೆ ಅದು ಮೋಕ್ಷದಲ್ಲೇ ಬರ್ತಕ್ಕಂಥದ್ದು ಮತ್ತೆ ಸುಖದ ಪರಾಕಾಶೆಯಲ್ಲಿ ಹೇಳ್ತಾರೆ ಅದು ಮೋಕ್ಷ ಅದನ್ನು ಶಾಂತಿ ಅಂತ ಕರೀತಾರೆ ಹಾಗೆ ದೇವರ ಧ್ಯಾನವನ್ನು ಮಾಡಿ ಅಪರೋಕ್ಷ ಜ್ಞಾನ ಯಾರ ಪಡೆದಿಲ್ಲೋ ಅವನಿಗೆ ಶಾಂತಿ ಇಲ್ಲ ಅವನಿಗೆ ಮೋಕ್ಷ ಇಲ್ಲ ಯಾರಿಗೆ ಮೋಕ್ಷ ಇಲ್ಲವೋ ಅವನಿಗೆ ಎಲ್ಲಿಂದ ಸುಖ ಅಶಾಂತಸ್ಯ ಕುತಃಸುಖ್ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ ಸ್ವಲ್ಪ ಮುಂದೆ ಸ್ಟೆಪ್ಪ ಯಾಕೆ ಹೇಳಿದ್ರೆ ಗೊತ್ತಾಗಿಲ್ಲ ಇಷ್ಟು ಹೇಳ್ಬೋದಿತ್ತಲ್ಲ ಅಭಾವಯತಃ ಶಾಂತಿರ್ನಾಸ್ತಿ ಇಷ್ಟೇ ಸಾಕು ಅಭಾವಯತಃ ಅಂದರೆ ದೇವರನ್ನು ಧ್ಯಾನ ಮಾಡುವುದಿಲ್ಲ ಮತ್ತೆ ಅಭಾವಯತಃ ಭಗವಂತನನ್ನು ಅವನು ಏನು ಮಾಡುವುದಿಲ್ಲ ತಿಳ್ಕೊಳ್ಳುವುದಿಲ್ಲ ಅಪ್ ಧ್ಯಾನ ಮಾಡುವುದಿಲ್ಲ ಭಗವಂತನ ಅಪರೋಕ್ಷ ಜ್ಞಾನವನ್ನು ಪಡೆಯುವುದಿಲ್ಲ ಅಂತಹ ಅಶಾಂತೆ ಸಾಕು ಅಶ್ ಯಾರು ಭಾವನೆ ಮಾಡೋಲ್ಲ ಅವನಿಗೆ ಅಬುದ್ಧಿ ಬುದ್ಧಿ ಬರೋಲ್ಲ ಬುದ್ಧಿ ಇಲ್ಲದವನಿಗೆ ಶಾಂತಿ ಹೀಕುತ ಅಷ್ಟೇ ಸಾಕು ಇಷ್ಟೇ ಹೇಳ್ಬೋದು ಸಾಕಾಗಿತ್ತು ಏನ್ ಹೇಳ್ಬೋದು ಅಬುದ್ಧ ಶಾಂತಿ ನ ಅಂತ ಅಭಾವಯತಃ ನಾ ಶಾಂತಿ ದೇವರನ್ನು ಧ್ಯಾನ ಮಾಡಿ ಅಪರೋಕ್ಷ ಜ್ಞಾನ ಯಾರು ಪಡೆಯುವುದಿಲ್ಲ ಅವರಿಗೆ ಶಾಂತಿ ಇಲ್ಲ ಅಷ್ಟೇ ಹೇಳ್ಬೋದು ಅಶಾಂತಸ ಕುತಸ್ಬೇಕಾಗಿಲ್ಲ ಯಾರು ದೇವರ ಧ್ಯಾನ ಮಾಡಿ ಅಪರೋಕ್ಷ ಜ್ಞಾನ ಪಡೆಯುವುದಿಲ್ಲ ಅವನಿಗೆ ಮೋಕ್ಷ ಸಿಗೋಲ್ಲ ಇಷ್ಟೇ ಹೇಳಿ ಕೈ ತೊಳ್ಕೊಳ್ಬೋದಿತ್ತು ಒಂದು ಸ್ಟೈಪ್ ತೈ ಮುಂದೆ ಹೋಗ್ತಾ ಇದ್ದಾರೆ ಕೃಷ್ಣ ಅದು ಬೇಕಾಗಿಲ್ಲ ನಿಮಗೆ ಅಪರೋಕ್ಷ ಜ್ಞಾನ ನೀವು ಧ್ಯಾನ ಮಾಡೋದಿಲ್ಲ ಅಂದ್ರೆ ಅಪರೋಕ್ಷ ಜ್ಞಾನ ಬರಲ್ಲ ಅಪರೋಕ್ಷ ಜ್ಞಾನ ಇಲ್ಲ ಅಂದ್ರೆ ನಿನಗೆ ಶಾಂತಿ ಇಲ್ಲ ಅಭಾವಯತಃ ಶಾಂತಿರ್ನ ಸಾಕು ಅಬುದ್ಧ ಶಾಂತಿರ್ನ ಅಪರೋಕ್ಷ ಜ್ಞಾನ ಶಾಂತಿ ಇಲ್ಲ ಇಟ್ಟೇ ಸಾಕು ಇದು ಮೋಕ್ಷ ಬೇಕೈ ತಪ್ಪೇ ಹೋಗುತ್ತೆ ಹಾಗಾಗಿ ಏನ್ ಮಾಡಬೇಕು ಹಾಗಾಗಿ ಏನ್ ಮಾಡಬೇಕು ಮನಪ್ರಸಾದವನ್ನ ಮುಂದೆ ತೀರಬೇಕು ಮನಪ್ರಸಾದ ಇದ್ರೇನೆ ಮನಃಶುದ್ಧಿ ಇದ್ರೇನೆ ಚಿತ್ತವೃತ್ತಿ ನಿರೋಧವಾಗತ್ತೆ ಚಿತ್ತವೃತ್ತಿ ನಿರೋಧ ಅಂದ್ರೆ ಹೊರಗಡೆ ತಮ್ಮ ಮನಸ್ಸು ಪ್ರವೃತ್ತಿ ಇರ್ತದೆ ಅದನ್ನು ತಡೆಗಟ್ಟಲಿಕ್ಕಾಗತ್ತೆ ಅದನ್ನು ತಡೆಗಟ್ಟಿದರೆ ದೇವರನ್ನು ಧ್ಯಾನ ಮಾಡಲಿಕ್ಕಾಗತ್ತೆ ದೇವರನ್ನು ಧ್ಯಾನ ಮಾಡಿದರೆ ಅವನಿಗೆ ಬುದ್ಧಿ ಬರುತ್ತೆ ಅಪರೋಕ್ಷ ಜ್ಞಾನ ಬರುತ್ತೆ ಅಪರೋಕ್ಷ ಜ್ಞಾನ ಬಂದ್ರೇನೆ ಶಾಂತಿ ಬರೋದು ಈಗ ಶಾಂತಿ ಬರುತ್ತೆ ಅಪೌವಯತಃ ದೇವರನ್ನು ಧ್ಯಾನ ಮಾಡುವುದಿಲ್ಲ ಅಪರೋಕ್ಷ ಜ್ಞಾನ ಪಡೆಯುವಿಲ್ಲ ಅಂದರೆ ನಶಾಂತಿ ಕುತಃಶಾಂತಿ ಅವನಿಗೆ ಶಾಂತಿ ಇಲ್ಲ ಶಾಂತಿ ಬರಲ್ಲ ಮೋಕ್ಷ ಬರಲ್ಲ ಸಾಕು ಇಷ್ಟೇ ಸಾಕು ಶಾಂತಿ ಇಲ್ಲ ಅಂದ್ರೆ ಯಾರಿಗೆ ಮೋಕ್ಷ ಇಲ್ವೋ ಅವನಿಗೆ ಇಲ್ಲ ಇದು ಯಾಕೆ ಹೇಳ್ಬೇಕು ಬೇಕಾಗಿಲ್ಲ ಆದರೂ ಹೇಳಿದ್ದಾನೆ ಕೃಷ್ಣ ಯಾಕೆ ಮೋಕ್ಷದಲ್ಲಿ ಎರಡು ದಳ ಇಲ್ಲ ಅಂತ ಕೆಲವರು ಹೇಳ್ತಾರೆ ಮೋಕ್ಷ ಏರಿದ್ರು ಬಿಡುವುದು ಮಾತ್ರ ಮೋಕ್ಷ ತಕೊಳ್ಳೋದು ಏನಿಲ್ಲ ಅಂತ ಕೆಲವರು ಯಾಕೆ ಮೋಕ್ಷೇನು ಯಾವುದು ಅನಿಷ್ಟವೋ ಅದನ್ನು ಕಲಚಿಕೊಳ್ಳುವುದು ಅದರಿಂದ ಬಿಡುಗಡೆ ಆಗುದು ಅದೇ ಮೋಕ್ಷ ಅಂದ್ರೆ ಪಡೆಯುವುದು ಯಾವುದು ಇಲ್ಲ ಅಂತಿದ್ದ ಅನರ್ಥವನ್ನು ಕಳಿಸ್ಕೊಳ್ಳುದು ಇದೇ ಮೋಕ್ಷ ಪಡೆಯುವುದು ಯಾವುದಿಲ್ಲ ಯಾಕೆಂದ್ರೆ ಅವನು ದ್ವಿದಳ ವೃತ ಮಾಡ್ತಾರೆ ಕೆಲವರು ನಾವು ಎಲ್ಲಿ ಮಾಡ್ತೇವೆ ಸಂಸಾರದಲ್ಲಿ ದ್ವಿದಳ ವೃತ ಅನ್ನ ಹೋಯ್ತಲ್ಲ ದ್ವಿದಳ ವೃತ ಬಿಟ್ಟಿದ್ದೇವೆ ಇಲ್ಲ ದಳ ದ್ವಯವನ್ನು ಬಿಡ್ತೇವೆ ನಾವು ಬೇಳೆ ಕಾಲಿನಲ್ಲಿ ದಳದ್ದಯ ಇರುತ್ತಲ್ರಿ ಎರಡು ದಳದ್ದು ಅದು ಬಿಡ್ತೇವೆ ಸಂಸಾರದಲ್ಲಿ ಅವರು ಮೋಕ್ಷದಲ್ಲೇ ಬಿಡ್ತಾರೆ ದ್ವಿದಳ ಬೃತ ಎರಡು ದಳ ಅವರು ಬಿಡ್ತಾರೆ ಎರಡು ದಳವನ್ನು ಅವರು ಅನುಸರಿಸುವುದಿಲ್ಲ ಮೋಕ್ಷ ಎರಡು ದಳ ಇದೆ ಅಂತ ಹೇಳಲ್ಲ ಅವರು ಎರಡು ದಳ ಯಾವುದು ಅವರು ಸಂಸಾರ ನಾವು ಎರಡು ದಳವನ್ನು ಬಿಡ್ತೇವೆ ದ್ವಿಧ ದ್ವಿದಳ ಸಂದರ್ಭದಲ್ಲಿ ಅವ್ರು ಎಲ್ಲಿ ಬಿಡ್ತಾರೆ ಮೋಕ್ಷದಲ್ಲೇ ಬಿಡ್ತಾರೆ ಎರಡು ದಡವನ್ನ ನಾವು ಸಂಸಾರದಲ್ಲಿ ಬಿಡ್ತೇವೆ ಇಷ್ಟೇ ವ್ಯತ್ಯಾಸ ಎರಡು ದಡ ಯಾವುದೇ ಹೇಳಿ ಒಂದು ಅನಿಷ್ಟ ನಿವೃತ್ತಿ ಇನ್ನೊಂದು ಇಷ್ಟಪ್ರಾಪ್ತಿ ಅನಿಷ್ಟ ದುಃಖಾದಿಗಳ ನಿವೃತ್ತಿ ಮಾತ್ರ ಇಷ್ಟಪ್ರಾಪ್ತಿ ಸುಖ ಪ್ರಾಪ್ತಿ ಒಪ್ಪಲ್ಲ ಮೋಕ್ಷದಲ್ಲಿ ಅದಕ್ಕೆ ಕೃಷ್ಣ ಹೇಳ್ತಾನೆ ಅಯ್ಯೋ ಮೋಕ್ಷದಲ್ಲೇ ಸುಖ ಇಲ್ಲ ನೀನು ಯಾಕೆ ಒದ್ದಾಡ್ಬೇಕು ನಾವು ಹಾಗಾದ್ರೆ ಸಂಸಾರವೇ ಭಾಷೆ ಮೋಕ್ಷದಲ್ಲಿ ಸುಖ ಇಲ್ಲ ಸುಮ್ಮನೆ ಅಜ್ಞಾನ ಏನೂ ಇಲ್ಲ ಸೂ ಇಲ್ಲ ಸೂಪರ್ ನೀಲ್ ಏನೂ ಇಲ್ಲ ಇಂದ್ರಿಯ ಇಲ್ಲ ಜ್ಞಾನ ಇಲ್ಲ ದೇಹ ಇಲ್ಲ ಏನು ಏನೇನೂ ಇಲ್ಲ ಹಾಗಾದ್ರೆ ಇಂತಹ ಅಜ್ಞಾನ ಸಾಗರದಲ್ಲಿ ಮುಳಿದಕ್ಕಿಂತ ಅಲ್ಪ ಸ್ವಲ್ಪ ಜ್ಞಾನ ಬರತ್ತಲ್ಲ ಅಂತ ಸಂಸಾರವೇ ವಾಸಿಯಾಗಿ ಬಿಡುತ್ತೆ ಆಗ ಮೋಕ್ಷ ಎಂಬುದು ಪುರುಷಾರ್ಥ ಹೇಗೆ ಪುರುಷರು ಹೇಗೆ ಅದನ್ನು ಅಪೇಕ್ಷೆ ಪಡ್ಲಿಕ್ಕೆ ಸಾಧ್ಯ ಮಗ್ನ ಸಹಿ ಪರೆಯ ಅಜ್ಞಾನೆ ಅಥವಾ ಕಿನ್ನು ತರೋ ದುಃಖ ಅಚ್ಚಿಂತ ಮಿಗಿಲಾದ ದುಃಖ ಯಾವುದಿದೆ ಹಾಗಾಗಿ ಕೃಷ್ಣ ಹೇಳ್ತಾನೆ ಅಯ್ಯೋ ಮೋಕ್ಷ ಇಲ್ಲ ಅಂದರೆ ನಿಮಗೆ ಸುಖ ಇಲ್ಲಿಂದ ಬರಬೇಕು ಹಾಗೆ ಮೋಕ್ಷದಲ್ಲಿ ಸುಖ ಇದೆ ಅಂತ ಅರ್ಥ ಆಯಿತೋ ಇಲ್ಲೋ ಮೋಕ್ಷದಲ್ಲಿ ಸುಖ ಇದೆ ಕೃಷ್ಣನ ಸಂದೇಶ ಮಧ್ವಾಚಾರ್ಯ ಸಿದ್ಧಾಂತ ಏನು ಮೋಕ್ಷದಲ್ಲಿ ಅನಿಷ್ಟ ನಿವೃತ್ತಿ ಜೊತೆಗೆ ಇಷ್ಟಪ್ರಾಪ್ತಿಯು ಇದೆ ಅದನ್ನೇ ಮಧ್ವಾಚಾರ ಮತ್ತೆ ಮತ್ತೆ ಬಿಡಿಸಿ ಹೇಳ್ತಾರೆ ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನ ಮೋಕ್ಷ ದಕ್ಷತಃ ಆನಂದ ದಕ್ಷ ಸಹೇಬೇಕು ಜನಾರ್ದನ ಅಂತ ಹೇಳಿದಂತೆ ಅದು ಹೇಳಿದ್ದಾರೆ ಅದು ಸರಿ ಮುಂದೆ ಸರಿ ಇಷ್ಟು ಹೇಳಿದ ನಂತರ ಅದರಿಂದಾಗಿ ನಾವು ಮನಪ್ರಸಾದನ್ನು ಪಡೆಯಲೇಬೇಕು ಮನಪ್ರಸಾದ ಮುಖ್ಯ ಅದು ರಾಗದ್ವೇಷವನ್ನು ವಿಷಯ ಧ್ಯಾನವನ್ನು ಯಾರನ್ನು ಬಿಡ್ತಾನೆ ಅವನಿಗೆ ಮಾತ್ರ ಅದು ಸಾಧ್ಯ ಎಂಬ ಮಾತನ್ನು ಹೇಳಿದರು ಸರಿ ಇಷ್ಟು ಹೇಳಿದ ನಂತರ ಮುಂದೆ ಕೊನೆಗೆ ಸರಿ ಒಂದು ವಿಚಾರ ಹೇಳ್ತಾರೆ ಜ್ಞಾನಿಯಾದವನು ನಮಗೊಂದು ಪ್ರಶ್ನೆ ಬರುತ್ತೆ ಜ್ಞಾನಿಯಾದವನು ದೇವರಲ್ಲೇ ಮನಸ್ಸಿರ್ತಾನೆ ಆದ್ದರಿಂದಾಗಿ ಅವನಿಗೆ ಬಾಹ್ಯ ಪ್ರಪಂಚದ ಬಗ್ಗೆ ಯಾವ ಬಲವೂ ಇರುವುದಿಲ್ಲ ಹೀಗಿರಬೇಕಾದ್ರೆ ಯಾವ ಒಂದು ಫಲ ಅನುಸಂಧಾನದಿಂದ ಅವನು ಕೂತ್ಕೊಳ್ಳೋದು ನಿಲ್ಲುವುದು ಮಾತಾಡುವುದು ಭಿಕ್ಷಾಚನಾದಿಗಳನ್ನು ಮಾಡ್ತಾನೆ ಅಂತ ಒಂದು ಪ್ರಶ್ನೆ ಬಂದಿತ್ತು ಅದಕ್ಕೆ ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ ಜ್ಞಾನಿ ಲಕ್ಷಣವನ್ನು ಅಂದರೆ ಪೂರ್ತಿ ಒಂದು ವ್ಯಕ್ಷಿ ಎಳೆ ಎಳೆಯಾಗಿ ಬಿಡಿ ಬಿಡಿಯಾಗಿ ಹೇಳಿದ್ದಲ್ಲ ಒಂದು ಮನಸ್ಸು ಒಂದೇ ಸತ್ಯ ತಗೊಳ್ಳಿಕ್ಕೆ ಉಪಯುಕ್ತವಾಗಿ ಸಂಗ್ರಹ ಮಾಡಿ ಇಲ್ಲಿ ಹೇಳ್ತಾನೆ ಕೃಷ್ಣ ಏನು ಅಂತ ಹೇಳಿದ್ರೆ ಈ ನಮಗೆ ಒಂದು ಪ್ರಶ್ನೆ ಬರುತ್ತೆ ಬಾಹ್ಯ ಪ್ರಪಂಚದ ಬಗ್ಗೆ ಆಸಕ್ತಿಯನ್ನು ಕಳಕೊಂಡ ವ್ಯಕ್ತಿ ಭಗವಂತನ ಜ್ಞಾನದಿಂದ ಅದನ್ನ ಆನಂದ ಮಗ್ನಾದ ವ್ಯಕ್ತಿಗೆ ಬಾಹ್ಯದ ಸರತ ಏನೂ ಇಲ್ಲಂತಾದ ಮೇಲೆ ಭಿಕ್ಷಾಟನಾದಿ ಪ್ರವೃತ್ತಿಯನ್ನು ಯಾವ ಉದ್ದೇಶ ಮಾಡಲಿಕ್ಕೆ ಸಾಧ್ಯ ಎಲ್ಲದೂ ಕುಂಠಿತವಾಗಬೇಕಲ್ವಾ ಇದಕ್ಕೇನು ಉತ್ತರ ಅದಕ್ಕೆ ಉತ್ತರವನ್ನೂ ಹೇಳಿ ಜ್ಞಾನಿಯ ಸಮಗ್ರ ಲಕ್ಷಣವನ್ನು ಒಟ್ಟೊಟ್ಟಿಗೆ ಹೇಳ್ತಾ ಇದ್ದಾನೆ ಯಾ ನಿಶಾ ಸರ್ವಭೂತಾನ ತಾಂ ಜಾಗೃತಿ ಸಂಯಮಿ ಯಸ್ಸಾ ಜಾಗೃತಿ ಭೂತಾನಿ ಸಾ ಪಶ್ಯತೋ ಮನೆಹೇ ಮುಗಿತಾ ಬಂತು ನೋಡಿ ಎಲ್ಲ ಜೀವರಾಶಿಗಳಿಗೆ ಯಾವುದು ಕತ್ತಲೆ ಅದು ಜ್ಞಾನಿಗೆ ಹಗಲಾಗಿರುತ್ತೆ ಅವನು ಎಲ್ಲ ಜೀವರಾಶಿಗಳು ಯಾವುದು ಕತ್ತಲೆಯೋ ಆ ಕತ್ತಲೆ ಅನಿಸ್ಕೊಂಡದ್ದು ಅವನಿಗೆ ಜಾಗೃತವಸ್ಥೆಯಾಗಿರುತ್ತೆ ನಮಗೆಲ್ಲ ಕತ್ತಲೆಯಾದದ್ದು ಅವನಿಗೆ ಹಗಲು ಅಂದರೆ ಸಾಮಾನ್ಯ ಜೀವರಾಶಿಗಳು ಯಾವುದು ಕತ್ತಲೆಯೋ ಅದು ಅವನಿಗೆ ಹಗಲು ಅಲ್ಲಿ ಅವನು ಎಚ್ಚರದಿಂದ ಇರ್ತಾನೆ ಜ್ಞಾನಿಗೆ ಯಾವುದು ಕತ್ತಲೆ ಅಜ್ಞಾನಿಗೆ ಯಾವುದು ಕತ್ತಲೆ ಅಜ್ಞಾನಿಗಳಿಗೆ ಯಾವುದು ಕತ್ತಲೆ ಅದು ಜ್ಞಾನಿಗೆ ಹಗಲು ಅಲ್ಲಿ ಬಹಳ ಎಚ್ಚರಿಂದಿರ್ತಾರೆ ಯಾವುದು ಹಗಲು ಈ ಜೀವರಾಶಿಗಳಿಗೆಲ್ಲ ಅದು ಜ್ಞಾನಿಯ ಮಟ್ಟಿಗೆ ರಾತ್ರಿ ಅಲ್ಲಿ ಅವರಿಗೆ ಎಚ್ಚರ ಇರುವುದಿಲ್ಲ ಅರ್ಥ ಏನು ನೋಡಿ ಎಲ್ಲ ಜೀವರಾಶಿಗಳಿಗೆ ಯಾವುದು ಹಗಲು ರಾತ್ರಿ ಹೇಳಿ ದೇವರೇ ರಾತ್ರಿ ನವರಾತ್ರಿ ಅಲ್ಲ ದೇವರ ರಾತ್ರಿ ಸರ್ವದಾ ರಾತ್ರಿ ಯಾರು ನವರಾತ್ರಿ ಮಾತ್ರ ಅಲ್ಲ ಸರ್ವದಾ ರಾತ್ರಿ ದೇವರು ಯಾಕೆ ಹಾಗೆ ಹೇಳ್ತಾರೆ ಅಂದ್ರೆ ರಾತ್ರಿಯಲ್ಲಿ ನಿಮಗೇನಾದರೂ ಚಳುವಳಿಕೆ ಬರ್ತದ ಏನು ಜ್ಞಾನ ಇರುವುದಿಲ್ಲ ರಾತ್ರಿಯಲ್ಲಿ ಹಾಗೆ ದೇವರು ರಾತ್ರಿ ಅಂದರೆ ಅವನ ಬಗ್ಗೆ ಏನೇನು ಜ್ಞಾನ ಇರುವುದಿಲ್ಲ ಹಾಗಾಗಿ ಭಗವಂತನ ವಿಷಯದಲ್ಲಿ ಪ್ರತಿಯೊಬ್ಬರು ರಾತ್ರಿ ಅಂದರೆ ದೇವರ ಬಗ್ಗೆ ಏನೂ ಜ್ಞಾನ ಇಲ್ಲ ದೇವರ ವಿಷಯದಲ್ಲಿ ಎಲ್ಲರೂ ಮಲ್ಕೊಂಡಿರ್ತಾರೆ ಏನು ಜ್ಞಾನ ಇರಲ್ಲ ರಾತ್ರಿಯಲ್ಲಿ ಹೇಗೆ ಜ್ಞಾನ ಇರುವುದಿಲ್ಲ ದೇವರ ಬಗ್ಗೆ ಹಾಗೆ ಜ್ಞಾನ ಇರುವುದಿಲ್ಲ ಯಾರಿಗೆ ಜೀವರಾಶಿಗಳಿಗೆ ಸಾಮಾನ್ಯ ಜೀವರಾಶಿಗಳಿಗೆ ಅಂದ್ರೆ ಯಾರೂ ಭಗವಂತರ ಬಗ್ಗೆ ರಾತ್ರಿ ಭಗವಂತನ ಯಾರ ಪಾಲಿಗೆ ರಾತ್ರಿ ಆಗಿದ್ದಾನೋ ಅಂದ್ರೆ ಸಂಪೂರ್ಣ ಭಗವಂತನ ಬಗ್ಗೆ ಯಾರು ಎಚ್ಚರ ತಪ್ಪಿರ್ತಾರೆ ಅಂತ ಭಗವಂತನ ಬಗ್ಗೆ ಎಚ್ಚರದಿಂದ ಯಾರಿರ್ತಾನೆ ಸಂಯಮಿ ಭಗವಂತನ ಅಪರೋಕ್ಷ ಜ್ಞಾನ ಪಡೆದು ಇಂದ್ರಿಯ ನಿಗ್ರಹ ಮಾಡಿಕೊಂಡ ಅಪರೋಕ್ಷ ಜ್ಞಾನಿ ಎಚ್ಚರದಿಂದ ಇರ್ತಾರೆ ಅವನಿಗೆ ಈ ರಾತ್ರಿ ಕಾಲದಲ್ಲಿ ಅವನು ಹೆಚ್ಚಿರ್ತಾನೆ ದೇವರ ಬಗ್ಗೆ ಅವನಿಗೆ ಸರಿಯಾದ ಜ್ಞಾನ ಇರುತ್ತೆ ಎಸ್ ಜಾಗೃತಿ ಭೂತಾನಿ ಸಾಲುಷಾ ಪಶ್ಯತೋ ಮುನೇಹೇ ಮನುಷ್ಯ ಎಲ್ಲ ಜೀವರಾಶನ ಸಾಮಾನ್ಯವಾಗಿ ಎಲ್ಲಿ ಎಚ್ಚರದಿಂದ ಇರ್ತಾರೆ ಯಾವುದು ಅವರಿಗೆ ಹಗಲು ವಿಷಯ ಪದಾರ್ಥ ಅಲ್ಲಿ ಎಚ್ಚರದಿಂದ ಇರ್ತಾನೆ ವಿಷಯ ಪದಾರ್ಥ ಬಗ್ಗೆ ಫಸ್ಟ್ ಕ್ಲಾಸ್ ಆಗಿ ಜ್ಞಾನ ಇರುತ್ತೆ ಅದು ಅವನಿಗೆ ಹಗಲು ವಿಷಯ ಪದಾರ್ಥ ಭೌತಿಕ ಪ್ರಪಂಚ ಅವನಿಗೆ ಹಗಲು ಎಲ್ಲ ಜೀವರಾಶಿಗಳಿಗೆ ಎತ್ತರದಿಂದ ಎತ್ತರ ಸರಿಯಾಗಿ ಜ್ಞಾನ ಬರುತ್ತೆ ಯಾವುದು ಎಲ್ಲ ಜೀವರಾಶಿಗಳಿಗೆ ಹಗಲು ವಿಷಯ ಪದಾರ್ಥಗಳು ಬೇಕಾದ ಅಲ್ಲಿ ಅವನಿಗೆ ಎಚ್ಚರ ಇರುತ್ತೆ ಅದರ ಬಗ್ಗೆ ಎಲ್ಲ ಬಡಪಾಯಿ ಸಾಮಾನ್ಯ ಪಾಮರರಿಗೆ ಯಾವುದು ಹಗಲಾಗಿರುತ್ತೆ ವಿಷಯ ಪದಾರ್ಥ ಅದು ಪರಮ ಜ್ಞಾನಿಗೆ ರಾತ್ರಿಯಂತೆ ಅದರ ಬಗ್ಗೆ ಏನು ಒಲವು ಜ್ಞಾನ ಯಾವುದು ಅವನಿಗೆ ಇರುವುದಿಲ್ಲ ಅದರ ಬಗ್ಗೆ ಏನು ಅವನಿಗೆ ಕಾಣುವುದಿಲ್ಲ ನಾವು ಒಳ್ಳೆ ಚೆನ್ನಾಗಿ ಹೇಳ್ತಾರೆ ಪ್ರಹ್ಲಾದನಿಗೆ ಏನು ಮಾಡ್ತೇನೆಂದು ಗೊತ್ತಾಗ್ತಾ ಇರಲಿಲ್ಲ ಊಟ ಮಾಡಿದಾಗ ಊಟ ಅನುಸಂಧಾನ ಮಾಡ್ತಾ ಇರಲಿಲ್ಲ ದೇವರನ್ನೇ ಸ್ಮರಣ ಮಾಡ್ತಾ ಇದ್ದಾರೆ ಕೃಷ್ಣ ಗ್ರಹ ಗೃಹೀತಾತ ಗೃಹೀತಾತ್ಮ ಸ್ನಾನವೇ ಊಟ ಮಾಡುವಾಗ ಊಟ ಮಾಡ್ತಾ ಇರೋದು ಅನುಸಂಧಾನ ಬರ್ತಾ ಇಲ್ಲ ಅವನಿಗೆ ಕುಡಿಯುವಾಗ ಕುಡಿತೇನೆಂದ ಅನುಸಂಧಾನ ಇಲ್ಲ ಏನು ಮಾಡುವಾಗಲೂ ಕೂಡ ಆ ವ್ಯಾಪಾರದ ಅನುಸಂಧಾನವೇ ಇಲ್ಲವರಿಗೆ ಎಲ್ಲ ದೇವರ ಸ್ಮರಣೆ ಹಾಗೆ ಜ್ಞಾನಿಯೂ ಕೂಡ ವಿಷಯ ಪದಾರ್ಥದ ಬಗ್ಗೆ ಈ ಇವೆಲ್ಲ ಎಚ್ಚರ ಇದ್ದವರು ಅವರಿಗೆ ಅಲ್ಲಿ ಅದೇನಾಗತ್ತೆ ಅಂದ್ರೆ ರಾತ್ರಿ ಅದರ ಬಗ್ಗೆ ಏನು ಒಲವು ಜ್ಞಾನ ಆ ಗಪ್ ಇರುವುದಿಲ್ಲ ಹಾಗಾದ್ರೆ ಏನು ಉತ್ತರ ಕೊಟ್ಟಾಗಾಯಿತು ಇದೆಲ್ಲ ದೇವತೆಗಳಿಗೆಲ್ಲ ತಿಳ್ಕೊಳ್ಳಿ ಮತ್ತೆ ದೇವತೆಗಳ ಜ್ಞಾನ ಇರುತ್ತೆ ದೇವತೆಗಳಿಗೆ ಹೊರಗಿನ ಪ್ರಪಂಚದ ಜ್ಞಾನ ಇರುವುದಿಲ್ಲ ಅಂತ ಹೇಳಿದೆ ಮತ್ತು ಪ್ರೇರಣೆ ಮಾಡುವುದು ಹೇಗೆ ನಮ್ಮನ್ನೆಲ್ಲ ವಿಷಯ ಪದಾರ್ಥದ ಬಗ್ಗೆ ಅವರು ಪ್ರೇರಣೆ ಮಾಡಬೇಕಾದ್ರೆ ದೇವತೆಗಳಿಗೆ ತತ್ವಜ್ಞಾನ ಆ ಹೊರಗಿನ ಪದಾರ್ಥದ ಜ್ಞಾನ ಇರಲೇಬೇಕು ಪ್ರಯಾಣ ಮಾಡಬೇಕಾದ್ರೆ ದೇವೇತರ ಜ್ಞಾನ ವಿಷಯ ತತ್ವಾಭಿಮಾನಿ ದೇವತೆಗಳನ್ನು ಬಿಟ್ಟು ಬೇರೆಯವರಿಗೆ ಪರಮಾತ್ಮ ಇದರವಾದದ್ದು ಏನೂ ದರ್ಶನ ಆಗುವುದಿಲ್ಲ ಅಂತ ಇಟ್ಕೊಳ್ಬೇಕು ದೇವತೆಗಳಿಗೆ ಹಾಗಲ್ಲ ಅವರು ಅಪರೋಕ್ಷ ಜ್ಞಾನಿಗಳಾಗಿದ್ದರೂ ಕೂಡ ಅವರಿಗೆ ಎಲ್ಲ ವಿಷಯದ ಜ್ಞಾನ ಯಾಕೆಂದ್ರೆ ಈ ಇವರನ್ನ ಜೀವನ ಪ್ರಯಾಣ ಮಾಡಬೇಕಲ್ಲ ವಿಷಯದ ಕೆಳಗೆ ಅವರಿಗೆ ಜ್ಞಾನ ಇರುತ್ತೆ ದೇವೇತರ ಜ್ಞಾನಿಗಳಿಗೆ ಆ ಹೊರಗಿನ ಜ್ಞಾನ ಇರುವುದಿಲ್ಲ ಅಲ್ರಿ ನೀವು ಏನು ಹೇಳಿದಾಗಾಯ್ತು ಇವಾಗ ಹಾಗಾದರೆ ನಮ್ಮ ಪ್ರಶ್ನೆ ಹಾಗೆ ಉಳಿತಲ್ವಾ ಏನಂತ ಹಾಗೆ ಭಾಷೆ ಪ್ರಪಂಚದ ಎಚ್ಚರ ಇರುವುದಿಲ್ಲ ಒಲವು ಇಲ್ಲ ಆಸಕ್ತಿ ಇಲ್ಲ ಮತ್ತೆ ಹೇಗಾದರೆ ವ್ಯವಹಾರ ಮಾಡ್ತಾನೆ ಅವನು ರಾತ್ರಿಯಂತೆ ಆದ ಮೇಲೆ ವಿಷಯ ಪದಾರ್ಥವನಿಗೆ ರಾತ್ರಿಯಂತೆ ಅವನಿಗೇನು ಎತ್ತರ ಇಲ್ಲಂದ್ರೆ ಮತ್ತೆ ಹೇಗೆ ಮಾಡ್ತಾನೆ ಅವನು ಅವನು ಭಿಕ್ಷಾಟನ ಮಾಡೋಲ್ವಾ ತಲೆ ಹಾಕಿ ಅನ್ನ ಹಾಕಿದ್ರು ಊಟ ಮಾಡೋಲ್ವಾ ಭಿಕ್ಷಾಂ ದೇಹೇಳೋಲ್ವಾ ಮಾತಾಡುವಲ್ವಾ ಓಡಾಡುವಲ್ವಾ ಹೇಗೆ ಮಾಡ್ತಾನೆ ಯಾವ ಅನುಸಂಧಾನ ಇಲ್ಲಂದ್ರೆ ನೋಡ್ರಿ ಏನು ಮಾಡೋದು ಒಮ್ಮೊಮ್ಮೆ ಪ್ರಾರಬ್ಧ ಕರ್ಮದಿಂದಾಗಿ ಆ ಆದ ಪರಮಾತ್ಮನ ಅಪರೋಕ್ಷ ಜ್ಞಾನ ಮರೆಯಾಗಿ ಬರುತ್ತೆ ಅಪರೋಕ್ಷ ಜ್ಞಾನ ಪ್ರಾರಂಭ ಕರ್ಮದಿಂದ ಅರ್ಜುನಾದಿಗೆ ಆದಂತೆ ಮರೆಯಾದಾಗ ವಾಸನೆ ಬರುತ್ತೆ ಮನುಷ್ಯನಿಗೆ ವಾಸನೆ ಇರುತ್ತೆ ಯಾವ ವಾಸನೆ ಸಂಸ್ಕಾರ ಆ ವಿಷಯವನ್ನು ನೋಡಿ ತಿಂದು ಇದರದ್ದೆಲ್ಲ ಒಂದು ಅನುಭವ ಸಂಸ್ಕಾರ ಹಾಗೆ ಇರುತ್ತೆ ಆ ಸಂಸ್ಕಾರ ಕೆಲಸ ಮಾಡ ವಿಷಯದ ವಾಸನೆ ಅಂತಲ್ವಾ ಆ ಸಂಸ್ಕಾರ ಎಲ್ಲೂ ಹೋಗುತ್ತೆ ಆ ಸಂಸ್ಕಾರವಶತ್ತು ಸ್ವಲ್ಪ ತಿನ್ನಬೇಕು ಕುಡಿಬೇಕು ಓಡಾಡಬೇಕು ಮಾತಾಡಬೇಕು ಅಂತ ನಮ್ಮಂತೆ ಗಮನಾರ್ಹವಾದ ಅನುಸಂಧಾನ ಇಲ್ಲದೂ ಕೂಡ ಅಲ್ಪ ಸ್ವಲ್ಪ ಅನುಸಂಧಾನ ಇರತ್ತೆ ಅದಕ್ಕೋಸ್ಕರ ಅವನು ಪ್ರವೃತ್ತಿ ಮಾಡ್ತಾನೆ ಅಂತ ಹೇಳ್ತಾ ಇದೆ ಅಲ್ಪ ಸ್ವಲ್ಪ ಅನುಸಂಧಾನ ಮಾಡ್ತಾನೆ ಅಂತ ಹೇಳಿ ಕೊನೆಗೆ ಇಷ್ಟು ಹೇಳಿ ಕೊನೆಗೆ ಈಗ ಮುಗಿಬೇಕಲ್ಲ ಏನು ಹೇಳ್ತಾನೆಂದರೆ ಜ್ಞಾನಿಯಾದವನು ಹೇಗಿರ್ತಾನಂದರೆ ಸಮುದ್ರದಂತೆ ಇರ್ತಾನೆ ಒಳ್ಳೆ ಚೆನ್ನಾಗಿ ಹೇಳ್ತಾನೆ ಆಪೂರ್ಯಮಾನ ಅಚಲ ಪ್ರತಿಷ್ಠ್ರ ಮಾಪ ಪ್ರಶಿ ಯತ್ ತದತ್ ಕಮ ಎಂ ಪ್ರವದಂತ ಇತ್ರ ಪ್ರವಿಶಂತೇ ಸಂತಿ ಮಾಪೋತಿ ನ ಕಾ ನೋಡಿ ನದಿ ಸಮುದ್ರ ಇರುತ್ತೆ ಸಮುದ್ರದಲ್ಲಿ ಎಲ್ಲ ಕಡೆಯಿಂದ ನೀ ಹರಿತಾ ಇರ್ತಾ ಪ್ರವೇಶ ಮಾಡ್ತಾ ಇರ್ತದೆ ಹಾಗಾಗಿ ನದಿಗಳಿಂದ ತುಂಬಲ್ಪಟ್ಟರು ಕೂಡ ಯಾರು ಸಮುದ್ರ ಅಚಲ ಪ್ರತಿಷ್ಠ ಅಂದರೆ ಎಲ್ಲ ಕಡೆಯಿಂದ ನದಿ ನೀರು ಬಂತು ಅಂತ ಅದು ಉಕ್ಕುವುದು ಸಿಕ್ಕಾಪಟ್ಟೆ ನದಿ ನೀರು ಹರಿದು ಬರಲಿಲ್ಲ ಅಂದರೆ ಕುಗ್ಗುವುದು ಹಾಗೂ ಅಚಲ ಪ್ರತಿಷ್ಠ ಅತರ ಪ್ರತಿಷ್ಠಾ ಮಂಗಳೇನು ಹಿಕ್ಕುವುದು ಕುಗ್ಗುವುದು ಎಷ್ಟೇ ನೀರು ತುಂಬಿಕೊಂಡ್ರು ಕೂಡ ಅದು ಏನಾಗುವುದಿಲ್ಲ ಅಂದ್ರೆ ನಾನಾ ನದಿಗಳ ನೀರಿನ ಪ್ರವಾಹವಾಗಿ ಸೇರ್ಕೊಂಡ್ರು ಕೂಡ ಅದು ನದಿಯ ಒಂದು ಪ್ರವೇಶದಿಂದ ವೃದ್ಧಿ ಆಗುವುದು ನದಿ ಪ್ರವೇಶ ಇಲ್ಲ ಅಂತಾದ್ರೆ ಒಣಗುವುದು ಇಂಥದ್ದು ಏರಿಲಿತ ಅದರಲ್ಲಿಲ್ಲ ಸಹಜವಾಗಿ ಅಗಿರತ್ತಿ ಏರಿಲಿಸದಂತೆ ಅಷ್ಟೇ ಅಲ್ಲ ನದಿ ಸಮುದ್ರ ತನ್ನಲ್ಲಿ ಎಲ್ಲಾ ನದಿಗಳ ಪ್ರವಾಹ ಬಂದು ಸೇರ್ಬೇಕು ನನಗೆ ಬೇಕು ಆ ಪ್ರವಾಹ ಅಂತ ಸಮುದ್ರ ಪ್ರಯತ್ನ ಮಾಡಲ್ಲ ನಿಂತಲ್ಲೇ ನಿಂತಿರುತ್ತೆ ತಾನಾಗೆ ನದಿಗಳ ಪ್ರವಾಹ ನೀರಲ್ಲಿ ಹೋಗಿ ಸೇರ್ಕೊಂಡ್ಬಿಡುತ್ತೆ ಅವನೇನು ಪ್ರಯತ್ನ ಮಾಡಲ್ಲ ಸಮುದ್ರ ಪ್ರಯತ್ನ ಮಾಡಲ್ಲ ಹಾಗೆಯೇ ಒಬ್ಬ ಜ್ಞಾನಿಯಾದವನು ನದಿಯ ನಾನಾ ನದಿಗಳ ಮೇಲನ್ನು ಹೋಗಿ ಸೇರ್ಕೊಂಡ್ರಾಗಲೂ ಕೂಡ ಅವನನ್ನು ಹಿಗ್ಗುವುದಿಲ್ಲ ವಿಷಯ ಪದಾರ್ಥ ಆ ಜ್ಞಾನಿ ಸಮುದ್ರಕ್ಕೆ ವಿಷಯ ಪದಾರ್ಥದ ಒಂದು ಪ್ರವಾಹ ಹರಿದು ಬಂದಾಗ ತಿಗ್ಗುವುದಿಲ್ಲ ಹರಿದು ಬರುವುದಿಲ್ಲ ಅಂದ್ರೆ ಅವನು ಕಿಗ್ಗುವುದಿಲ್ಲ ಅಷ್ಟೇ ಅಲ್ಲ ಹರಿದು ಬರಬೇಕು ಅಂತ ಸಮುದ್ರ ಹೇಗೆ ಪ್ರಯತ್ನ ಮಾಡಲು ಹಾಗೆ ವಿಷಯ ಪದಾರ್ಥಗಳ ನದಿ ಪ್ರವಾಹ ನಮ್ಮಲ್ಲಿ ಬರಬೇಕು ಅಂತ ಆತ ಪ್ರಯತ್ನವನ್ನೂ ಮಾಡುವುದಿಲ್ಲ ಹೀಗೆ ಇರ್ತಾನೆ ಹಾಗಾಗಿ ಭುಂಜಾಲೋಪಿ ಮತ್ತೆ ಅದೇ ಹೇಳಿದೆ ಸಮುದ್ರಲ್ಲಿ ಎಷ್ಟೇ ನದಿ ನೀರು ಬರಲಿ ಅದು ಮರ್ಯಾದೆಯನ್ನು ಮೀರಿ ನಿಲ್ಲುವುದಿಲ್ಲ ಮರ್ಯಾದೆ ಅಂದರೆ ಎಲ್ಲ ಎನ್ನು ಮೀರುವುದಿಲ್ಲ ಎಲ್ಲ ಬರುತ್ತ ಗಡವನ್ನು ಮೀರುವುದಿಲ್ಲ ಅದು ಎಷ್ಟೇ ಪ್ರವಾಹ ಹೊಂದಿಕೊಡು ಎಲ್ಲ ಬೀರುವುದಿಲ್ಲ ಹಾಗೆ ಒಬ್ಬ ಜ್ಞಾನಿಯಾದವನು ಕೂಡ ಸಮುದ್ರದಂತೆ ಅವನು ಎಷ್ಟೇ ಅವನ ವಿಷಯ ಪದಾರ್ಥ ಹರಿದು ಬಂದರೂ ಕೂಡ ಅವನು ಧರ್ಮಮಯವಾದ ಎಲ್ಲ ಎನ್ನ ಮೀರುವುದಿಲ್ಲ ಆ ಧರ್ಮ ಮಾರ್ಗದಲ್ಲೇ ಇರ್ತಾನೆ ಮತ್ತೆ ಅವನು ಎಲ್ಲವುದನ್ನು ಅನುಭವಿಸಿದರೂ ಕೂಡ ನಾ ಕಾಮಕಾಮಿ ಕಾಮವನ್ನು ಅನುಭವಿಸ್ತಾನೆ ಎಷ್ಟು ಅನುಭವಿಸಲು ನನಗೆ ಬೇಕೋ ಬೇಕು ಅಂತ ಅವನಿಗೆ ಮಾತ್ರ ಅನಿಸುವುದಿಲ್ಲ ಇದು ಅಪರೋಕ್ಷ ಜ್ಞಾನಿಯ ಲಕ್ಷಣ ಹಾಗಾಗಿ ಕಾಮೋ ಮೋಕ್ಷ ವಿರೋಧಿಷ್ಯ ಇಷ್ಟು ಹೇಳಿ ಆದಾಗೆ ಅವನು ವಿಷಯ ಕಾಮನೆಯನ್ನ ಎಂದೂ ಮಾಡೋಲ್ಲ ಅಂತಹ ಜ್ಞಾನಿ ಅಪರೋಕ್ಷ ಜ್ಞಾನವನ್ನ ಪಡೆದವನು ಮೋಕ್ಷವನ್ನ ಪಡಿತಾರೆ ಹೌಬ್ಬ ಹಾಗಾಗಿ ಸಮುದ್ರದಂತೆ ಜ್ಞಾನಿ ಇರ್ತಾನೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಇದಕ್ಕೆ ಪ್ರಯತ್ನ ಪಡಬೇಕು ಜ್ಞಾನಿ ಆದವನು ಕಷ್ಟಪಟ್ಟು ಆ ಮನದಲ್ಲಿ ವಿಷಯ ಪದಾರ್ಥ ಸಹಜವಾಗಿ ಹರಿದು ಬರಬೇಕು ಅಂತ ಹರಿದು ಬರಬೇಕನ್ನು ಪ್ರಯತ್ನ ಮಾಡಲ್ಲ ವಿಷಯ ಪದಾರ್ಥ ಬಂದಾಗ ಹಿಗ್ಗುವುದು ವಿಷಯ ಪದಾರ್ಥ ಇದ್ದಾಗ ಕುಗ್ಗುವುದು ಇದೆಲ್ಲ ಆಗುವುದಿಲ್ಲ ಆಲೋಚನೆ ಮಾಡಿರಿ ಏರಿಲಿಕ ಇಲ್ಲವಾಗ ನೀವೇ ಆಲೋಚನೆ ಮಾಡಿ ಏರಿಳಿತ ಉಂಟೋ ಇಲ್ಲ ಸಮುದ್ರದಲ್ಲಿ ಅದಕ್ಕೆ ಅರ್ಥ ಏರಿಳಿತ ಇಲ್ಲ ಅಂತ ಹೇಳಬಾರ್ದು ಇದ್ದೇ ಇದೆ ಗಮನಾರ್ಹವಾದ ಏರಿಳಿತ ಇಲ್ಲ ನಮ್ಮ ಗಮನಕ್ಕೆ ಬರುವಷ್ಟು ಈ ನಮ್ಮಲ್ಲಿ ಏರಿಳಿತ ಹೇಗೆ ಬರತ್ತೋ ಒಬ್ಬ ಅಜ್ಞಾನಿಯಲ್ಲಿ ವಿಷಯ ಬಂದು ಹಿಗ್ಗುದು ಅಲ್ಲಿ ಗಮನಾರ್ಹವಾದ ಏರಿಳಿತ ಇರುವುದೇ ಇಲ್ಲ ಸ್ವಲ್ಪ ಅಲ್ಪ ಸ್ವಲ್ಪ ಇರುತ್ತೆ ಗಮನಾರ್ಹವಾದ ಯಾವ ಬದಲಾವಣೆಯೂ ಆಗುವುದಿಲ್ಲ ಅಂತ ಅಭಿಪ್ರಾಯವನ್ನು ಇಟ್ಕೊಳ್ಬೇಕು ಕೊನೆ ಇಷ್ಟು ಹೇಳಿ ಮುಗಿಸಬೇಕಲ್ಲ ಈ ವಿಷಯಾನ್ ಕಾಮಾನ್ಯ ಸರ್ವಾನ್ ತಮಾಮ್ಚರತಿ ನಿಸ್ಪ್ರಹ ನಿರ್ಮಮವು ನಿರಹಂಕಾರ ಪ್ರತಿಯೊಂದು ಕಾಮ್ಯ ಪದಾರ್ಥವನ್ನು ಕೂಡ ಅವನು ಬಿಟ್ಟಿರ್ತಾನೆ ಯಾಕೆಂದ್ರೆ ನಿರ್ಮಮ ನಿರಹಂಕಾರ ನಾನು ಸ್ವಾಮಿ ನಾನು ಈ ಭೋಗ್ಯ ವಸ್ತುಗೆ ಸ್ವಾಮಿಯಾಗಿದ್ದೇನೆ ಆದ್ರಿಂದ ನಾನು ಬೇಕಾದ ಹಾಗೆ ಅನುಭವಿಸೋನು ನಾನು ಈ ವಸ್ತುವಿಗೆ ಸ್ವಾಮಿ ನಾನು ಈ ವಸ್ತುವನ್ನು ಅನುಭವಿಸುವ ನಾನು ಎಂಬ ಕರ್ತೃತ್ವ ಅಭಿಮಾನ ಸ್ವಾಮಿತ್ವ ಅಭಿಮಾನ ನಿರ್ಮಮ ನಿರಹಂಕಾರ ಇದನ್ನು ಬಿಟ್ಟು ವಿಷಯ ಪದಾರ್ಥವನ್ನ ಕರ್ತೃತ್ವ ಸ್ವಾಮಿತ್ವ ಅಭಿಮಾನವನ್ನು ತ್ಯಾಗ ಮಾಡುವ ಮೂಲಕವಾಗಿ ಎಲ್ಲ ಕಾಮ ಪದಾರ್ಥವನ್ನು ನಿಸ್ಪ್ರಹ ನಿಷಿದ್ಧ ಕಾಮನ ಇಲ್ಲದವನಾಗಿ ಅನುಭವಿಸ್ತಾನೆ ಸಹ ನಿಜವಾಗಿ ಮನುಷ್ಯ ಇಲ್ಲಂತಾದರೆ ಅವನು ಪಶು ಅವನೇ ಅಪರೋಕ್ಷ ಅಂಥವನು ಶಾಂತಿಂ ಅಧಿಗಚ್ಚತಿ ಅವನು ಮೋಕ್ಷವನ್ನು ಪಡಿತಾನೆ ಈ ಮನುಷ್ಯ ಈ ಜ್ಞಾನವನ್ನು ಪಡೆಯತಕ್ಕಂಥ ವ್ಯಕ್ತಿಯೂ ಕೂಡ ಪ್ರತಿಯೊಂದು ಪದಾರ್ಥಗಳನ್ನು ಕೂಡ ನಿಷಿದ್ಧ ಕಾಮನೆಯನ್ನು ತ್ಯಾಗ ಮಾಡಿ ಏನು ಮಾಡಬೇಕು ನಾನು ಸ್ವಾಮಿ ನಾನು ಸಂಪಾದನೆ ಮಾಡಿದ್ದೆ ನನಗೆ ಫ್ರೆಶ್ ಬಾರಬೇಕು ನನಗೆ ನನಗೆ ರೈಟ್ ಇದೆ ಅಂತ ತಾನು ಸ್ವಾಮಿ ಈ ವಸ್ತುವ ಸ್ವಾಮಿ ನಾನು ಹಾಗಾಗಿ ನಾನು ಸ್ವಂತವಾಗಿ ಅನುಭವಿಸೋನು ಅಂತ ಕರ್ತೃತ್ವ ಮತ್ತು ಸ್ವಾವಿಷ್ಟ ದುರಭಿಮಾನವನ್ನು ಕಳಿಸಿಕೊಂಡು ನಿಸ್ಪೃಹ ಭಾವದಿಂದ ಅವನು ಕಾಮನೆ ಪದಾರ್ಥವನ್ನು ಅನುಭವಿಸಿದರೆ ಅವನಿಗೆ ಅಪರೋಕ್ಷ ಜ್ಞಾನ ಆಗುತ್ತೆ ಯಾರಿಗೆ ಜ್ಞಾನಿಗಿದು ಸಹಜ ನೀವು ಇದನ್ನು ಪ್ರಯತ್ನಪಟ್ಟು ಮಾಡಬೇಕು ಏರು ವಿಷಯ ಪದಾರ್ಥ ಬಂದರೂ ಬಿಟ್ಟರೂ ಏರಿನಕ್ಕೊಳಗಾಗಬಾರದು ಅದಕ್ಕೆ ಪ್ರಯತ್ನ ಮಾಡಬೇಕು ಮಾಡಿದರೆ ಅವನಿಗೆ ಅಪರೋಕ್ಷ ಜ್ಞಾನ ಆಗತ್ತೆ ಅಂತ ಹೇಳಿ ಏಷಾ ಬ್ರಾಹ್ಮಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಏ ಮೋಕ್ಷ ಅಂದ್ರೆ ಏನ್ರಿ ಯಾರನ್ನು ಪಡೆದು ಮೋಕ್ಷನ್ರಿ ಮೋಕ್ಷ ಯಾರನ್ನ ಪಡೆದು ಮೋಕ್ಷ ಹೇಳಿ ಕೆಲವರು ಹೇಳ್ತಾರೆ ಕಾಯಕವೇ ಕೈಲಾಸ ಕೈಲಾಸಕ್ಕೋಗುದು ಮೋಕ್ಷ ಕೆಲವರು ಹೇಳ್ತಾರೆ ಬ್ರಹ್ಮಲೋಕ ಮೋಕ್ಷ ಒಂದೊಂದು ಲೋಕಕ್ಕೆ ಹೋಗೋದು ಒಂದೊಂದು ಈ ಅನ್ಯಾನ್ಯ ದೇವತೆಗಳ ಲೋಕಕ್ಕೆ ಹೋಗೋದು ಮೋಕ್ಷ ಅಲ್ಲ ಶಾಂತಿ ಬದಿಗಚ್ಚತಿ ಅಂತ ವಿಷ್ಣು ಸಾಹಸ ನಾಮದಲ್ಲಿ ನಿಷ್ಠಾ ಶಾಂತಿ ಪರ ಯಣ ಅಂತ ವಿಷ್ಣು ಸಾಹಸನಲ್ಲಿ ಶಾಂತಿ ಅಂತ ಯಾರನ್ನು ಕರೆದಿದ್ದಾರೆ ಯಾರನ್ನ ವಿಷ್ಣುವನ್ನ ಹಾಗಾಗಿ ಶಾಂತಿ ಬದಿಗಟ್ಟಿ ಅಂದ್ರೆ ವಿಷ್ಣುವನ್ನು ಹೊಂದುತ್ತಾನೆ ಶಾಂತಿಂಬದಿಗಂತೆ ಅಂದರೆ ಮೋಕ್ಷ ಹೊಂದಿದ್ರೆ ಮೋಕ್ಷ ಆಗೋದು ಹೆಂಡತಿಗೂ ಶಾಂತಿ ಅಂತ ಹೆಸರು ಗಂಡನಿಗೂ ಶಾಂತಿ ಅಂತ ಹೆಸರು ಜರತ್ಕಾರರಿಗೆ ಗಂಡ ಹೆಂಡತರಿಗೆ ಎರಡು ಪೇನಿದ್ರೆ ಗಂಡ ಹೆಂಡತಿಗೆ ಒಂದೇ ಹೆಸರು ಇಲ್ಲಿ ಕೂಡ ಗಂಡ ಹೆಂಡತಿಗೆ ಒಂದೇ ಹೆಸರು ಶಾಂತಿ ಅಂದ್ರೆ ಅನಿರುದ್ಧನ ನಿಶ್ಚಸ್ತಿಗೆ ಏನಂತ ಹೆಸರು ಶಾಂತಿ ಅಂತ ಹೆಸರು ಪರಮಾತ್ಮನಿಗೆ ಏನಂತ ಹೆಸರು ಶಾಂತಿ ಅಂತ ಹೆಸರು ಹೇಳರ್ಥ ಭಗವಂತನು ಹೊಂದುತ್ತಾನೆ ನಾರಾಯಣನನ್ನ ಶಾಂತಿಯ ಮೋಕ್ಷವನ್ನು ಹೊಂದುತ್ತಾನೆ ನೋಡಿ ಇಷ್ಟತ್ರ ಏಷಾ ಬ್ರಾಹ್ಮ್ಯ ಸ್ಥಿತಿ ಪ್ರಾರ್ಥ ನೈನಂ ಪ್ರಾಪ್ಯ ವಿಮೋಹತಿ ಸ್ಥಿತ್ವಾ ಅಂತ ಕಾಲೇತಿ ಬ್ರಹ್ಮ ನಿರ್ವಹಣ ಮೃತಿದೆ ನೋಡಪ್ಪ ಇದು ಅನ್ವಿಸ್ಥಿತಿ ಬ್ರಹ್ಮ ವಿಷಯಕವಾದ ಸ್ಥಿತಿ ಅಂದ್ರೆ ಬ್ರಹ್ಮ ವಿಷಯಕವಾದ ಸ್ಥಿತಿ ಇದನ್ನು ನಾನು ನಿಮಗೆ ಹೇಳಿದ್ದೇನೆ ಅಂದ್ರ ಆ ಅಪರೋಕ್ಷ ಜ್ಞಾನಿಯ ಲಕ್ಷಣವನ್ನ ಉಪಸಂಹಾರ ಮಾಡ್ತಾ ಇದ್ದೇನೆ ಸ್ಥಿತಿ ಅಂದ್ರೆ ಬ್ರಹ್ಮ ವಿಷಯಕವಾದ ಸ್ಥಿತಿ ಅಂದ್ರೆ ಏನು ಸರ್ವ ಕಾಮನೆಯನ್ನೆಲ್ಲ ತ್ಯಾಗ ಮಾಡಿ ಭಗವಂತನ ಸ್ಮರಣೆ ಮಾಡ್ತಕ್ಕಂತಹ ಬ್ರಹ್ಮಜ್ಞಾನಿಯ ಸ್ಥಿತಿ ಬ್ರಹ್ಮ ವಿಷಯವಾದ ಸ್ಥಿತಿ ಅಂದ್ರೆ ಒಬ್ಬ ಬ್ರಹ್ಮಜ್ಞಾನಿ ಹೇಗಿರ್ತಾನೆ ಎಲ್ಲ ಕೆಟ್ಟ ಕಾಮನನ್ನು ತ್ಯಾಗ ಮಾಡಿ ಹರಿಸ್ಮರಣ ಮಾಡ್ತಾ ಯಾವಾಗಲೂ ಇರ್ತಾನೆ ಇದೇ ಅವನ ಸ್ಥಿತಿ ಇದೇ ಅವನ ಲಕ್ಷಣ ಇದನ್ನು ಈ ಹಂತವನ್ನ ಈ ಅವಸ್ಥೆಯನ್ನ ಯಾರು ಪಡಿತಾನೋ ಅವನು ಮೋಹಕ್ಕೆ ಒಳಗಾಗುವುದಿಲ್ಲ ಅಂದ್ರೆ ಈ ಸಂಸಾರದ ವೇದನೆಯನ್ನ ಅನುಭವಿಸುವವನು ಆಗುವುದಿಲ್ಲ ಮತ್ತೆ ಅಂತಕಾಲೇತಿ ದೇಹತ್ಯಾಗದ ಕ್ಷಣದಲ್ಲಿಯೂ ಕೂಡ ಅಥಿತ್ಯ ಸ್ಥಿತಿತ್ವ ದೇಹತ್ಯಾಗ ಕ್ಷಣದಲ್ಲಿಯೂ ಕೂಡ ಅವನೇನ್ಮಾಡ್ತಾನೆ ಈ ಸ್ಥಿತಿಯನ್ನು ತಲುಪ್ತಾನೆ ಭಗವಂತನನ್ನೇ ಸ್ಮರಣೆ ಮಾಡ್ತಾನೆ ಯಾಕಂದರೆ ಪ್ರಾರಬ್ಧ ಕರ್ಮ ಇಲ್ಲ ಅಂದರೆ ರೂಟ್ ಗೊತ್ತಾಗುತ್ತೆ ಅರ್ಚಿರಾಧಿಪಥ ಅರ್ಚಿರಾದಿ ಮಾರ್ಗವನ್ನು ಅನುಸಂಧಾನ ಮಾಡ್ತಾನೆ ಅವನಿಗೆ ಅಪರೋಕ್ಷ ಜ್ಞಾನದಿಂದಾಗಿ ಸುಷುಮನ ನಾಡಿನಿಂದ ಹೊರಗೆ ಬಂದು ಆ ಮಾರ್ಗವನ್ನೆಲ್ಲ ಅನಿಸಿದ ತಾನು ರೂಟ್ ಯಾವುದು ಗೊತ್ತಾಗುತ್ತೆ ಭಗವಂತನ ಸ್ಮರಣೆ ಬಂದ್ಬಿಡುತ್ತೆ ಭಗವಂತನ ಭಕ್ತಿ ಸ್ಮರಣೆ ಮಾಡ್ತಾನೆ ಈ ದೇಹ ತ್ಯಾಗ ಕ್ಷಣದಲ್ಲಿ ಭಗವಂತನ ಸ್ಮರಣೆ ಬಂದರೆ ಅವನು ನಿರ್ವಾಣಂ ಬ್ರಹ್ಮ ದೇಹ ಇಲ್ಲದ ಬಾರ್ ದೇಹ ದೇಹ ಇಲ್ಲದ ಬ್ರಹ್ಮನನ್ನು ಹೊಂದ್ತಾನೆ ಎಂಥ ಸಮಾಚಾರ ದೇಹ ಇಲ್ಲಂದರೆ ಪ್ರಾಕೃತ ದೇಹ ಇಲ್ಲದವನು ಅಥವಾ ಭಿನ್ನವಾದ ದೇಹ ಇಲ್ಲದನ್ನ ನಿರ್ವಾಣ ಅಂತ ಕರೀತಾರೆ ಯಾಕಂದ್ರೆ ಅಭಾವ ಜಡದೇಹಸ್ಯ ವಿಷ್ಣು ನಿರ್ಮಾಣ ಮುಚ್ಚತೆ ಭಿನ್ನ ದೇಹ ಅಭಾವತೋವಾ ಸಹಸ್ರ ಸಹಸ್ರ ಕಿರಾತಿ ಸಾವಿರಾರು ತಲೆಯುಳ್ಳವನಾಗಿದ್ರು ಕೂಡ ಒಂದೇ ಒಂದು ತಲೆ ಸಾವಿರ ತಲೆ ಇದೆ ದೇವರಿಗೆ ಸಾವಿರ ಕಾಲು ಇದೆ ಸಾವಿರ ಹತ್ತ ಇದೆ ಸಹಸ್ರ ಕಿರಣ ಪುರುಷ ಆದ್ರೆ ಒಂದೇ ಒಂದು ತಲೆಯೂ ಇಲ್ಲ ಒಂದೇ ಒಂದು ಕಾಲೂ ಇಲ್ಲ ಯಾವುದು ಜಡ ಕಾಲು ಇಲ್ಲ ಜಡ ದೇಹ ಇಲ್ಲ ಸಾವಿರ ತಲೆ ಸಾವಿರ ಕೈ ಸಾವಿರ ತೊಡೆ ಸಾವಿರ ಹೊಟ್ಟೆ ಎಲ್ಲವೂ ಚಿನ್ನದ ಮಟ್ಟೆ ಚಿನ್ಮಯ ಜಡವಾದ ಒಂದೇ ಒಂದು ದೇಹವು ಶಿರವು ಕಾಲು ಕೈಕಾಲು ಯಾರೂ ಇಲ್ಲ ಸರ್ವಂ ಹಿರಣಯ ಜ್ಞಾನಮಯ ಆನಂದಮಯವಾಗಿರ್ತಕ್ಕಂತಹದ್ದು ಭಗವಂತರ ದೇಹ ಹಾಗಾಗಿ ಜಡಭೂತವಾದ ದೇಹ ಇಲ್ಲದವನು ಅಂದ್ರೆ ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮನನ್ನು ಹೊಂದುವುದಲ್ಲ ಅವನನ್ನು ಹೊಂದ್ರೆ ಮೋಕ್ಷ ಆಗಲ್ಲ ಚಡು ಚತುರ್ಮುಖ ಬ್ರಹ್ಮ ಅವನು ಜಡದೇಹ ಇದ್ದವನಾಗಿದ್ದಾನೆ ಮತ್ತ ಯಾರು ಜಡದೇಹ ಇಲ್ಲದವನು ಯಾರು ಅಂದ್ರೆ ಪರಮಾತ್ಮ ನಾರಾಯಣ ಅವನಿಗೆ ನಾರಾಯಣ ಅಂತ ಹೇಳಿ ನಾರಾಯಣ ಅಂದ್ರೆ ಏನು ೇಹೋ ಸದಾನಂದ ಹೇಳ್ತಾನೆ ಸದಾನಂದರ್ಮಿ ದೇಹ ದೇಹೋಯಂ ಮೇ ಸದಾನಂದ ಪ್ರಕೃತಿ ನಿರ್ಮಿತ ತೇನ ನಾರಾಯಣೋಸ್ಮಿ ಅಹಂ ಅಂತ ಭಗವಂತ ಹೇಳ್ತಾನೆ ನನ್ನ ದೇಹ ಸದಾ ಆನಂದಮಯವಾದದ್ದು ನಾವು ಪ್ರಕೃತಿ ನಿರ್ಮಿ ಪ್ರಾಕೃತ ಶರೀರಲ್ಲ ಅದಕ್ಕೆ ನನಗೆ ನಾರಾಯಣ ಅಂತ ಹೇಳ್ತಾನೆ ದೇವರಿಗೆ ಜ್ಞಾನಾನಂದಮಯವಾದ ದೇಹ ಇದ್ದವನು ಒಬ್ಬರೇ ಅಂದ್ರೆ ಯಾರು ನಾರಾಯಣ ಅವನನ್ನು ನೋಡುತ್ತಾನೆ ಅಂತ ಅವರಿಗೆ ದಡ ದೇಹ ಇಲ್ಲ ಸರಿ ರೀ ಅಂದ್ರೆ ಅಂತ್ಯಕಾಲದಲ್ಲಿ ಹರಿಯ ಸ್ಮರಣೆ ಬಂದಾಗ ಅವನು ಪರಮಾ ಅವನಿಗೆ ಅಪರೋಕ್ಷ ಜ್ಞಾನ ಆದರೆ ಎಲ್ಲವರಿಗೂ ಅದು ಪ್ರಾರಬ್ಧ ಕರ್ಮ ಇದ್ರೆ ಮಾತ್ರ ಆಗಲ್ಲ ಪ್ರಾರಬ್ಧ ಕರ್ಮ ಇದ್ರೆ ಆಗ ಏನಾಗತ್ತೆ ಅಂದ್ರೆ ಅವನು ಅಪರೋಕ್ಷ ಜ್ಞಾನ ಆಗಿರುತ್ತೆ ಪ್ರಾರಬ್ಧ ಕರ್ಮ ಇಲ್ಲಂತಾದ್ರೆ ಯಾವ ದೇಹದಲ್ಲಿ ಅಪರೋಕ್ಷ ಜ್ಞಾನ ಆಗೋದು ಆ ಚರ್ಮ ದೇಹ ತ್ಯಾಗ ಕಾಲದಲ್ಲಿ ಭಗವಂತನ ಸ್ಮರಣೆ ಬರುತ್ತೆ ಅವನಿಗೆ ಅವನು ಮೋಕ್ಷಕ್ಕೋಗ್ತಾನೆ ಆದ್ರೆ ಕೆಲವರಿಗೆ ಪ್ರಾರಬ್ಧ ಕರ್ಮ ಇದ್ರೆ ಮಾತ್ರ ದೇವರ ಜ್ಞಾನ ಬರೋಲ್ಲ ದೇಹತ್ಯಾಗ ಕ್ಷಣದಲ್ಲಿ ಭಗವಂತನ ಜ್ಞಾನ ಬರಲ್ಲ ಅವರು ಅದೇ ಸಂದರ್ಭದಲ್ಲಿ ಅವರು ಆ ದೇಹ ಬಿಟ್ಟ ನಂತರ ಮೋಕ್ಷಕ್ಕೋಗಲ್ಲ ಫಾರ್ ಎಕ್ಸಾಂಪಲ್ ವಿಶ್ವಾಚಾರ್ಯ ಭಾಚಾರ್ಯೆಗೆ ಏನ್ರಿ ಆ ದೇವರ ಎದುರು ಕೂತ್ಕೊಂಡು ವಿಷ್ಣು ಸಹತನಾಮ ಹೇಳಿ ಅದು ಹೇಳಿ ಕೃಷ್ಣನೇ ಎದುರುಗಡೆ ಇದ್ದಾನೆ ವಿಷ್ಣು ಸಹಸನಾಮ ಹೇಳಿದ್ದಾರೆ ಕೃಷ್ಣನ ಸ್ತೋತ್ರ ಮಾಡಿದ್ದಾರೆ ದಾನ ಧರ್ಮದ ಬಗ್ಗೆ ಪ್ರವಚನ ಮಾಡಿದ್ದಾರೆ ಕೃಷ್ಣ ಹತ್ತಿರದಲ್ಲಿ ಇದ್ದು ಕೇಳಿದ್ದಾನೆ ಎಲ್ಲಾ ಹೌದು ಎಲ್ಲಾ ಹೌದು ಎಲ್ಲಾ ಹೌದು ಎಲ್ಲಾ ಹೌದು ದೇವರು ಎದುರು ಬಂದು ಪ್ರಶ್ನ ಸಹತನಾಮ ಪಾರಾಯಣ ಮಾಡಿ ಎದುರು ಎದುರು ಎದುರುಗಡೆ ನಿಂತಿದ್ದಾನೆ ಕೂತ್ಕೊಂಡಿದ್ದಾನೆ ನೋಡ್ತಾ ಇದ್ದಾನೆ ನೋಡ್ತಾ ಇದ್ದಾನೆ ಯಾವಾಗ ದೇಹತ್ಯಾಗ ಕ್ಷಣ ಬಂತು ಇದ್ದಕ್ಕಿದ್ದಾಗ ದೇವರ ಸ್ಮರಣೆ ಹೋಯ್ತು ತನ್ನ ಮೂಲ ರೂಪವನ್ನು ಸ್ಮರಣೆ ಮಾಡಿಬಿಟ್ಟು ನೋಡಿ ಏನ್ರಿ ಕೆಲವರು ಹೇಳುದುಂಟು ಇಷ್ಟು ಬೇಗ ಯಾಕೆ ಭಗವದ್ಗೀತೆ ಕೇಳಿದ್ರೆ ಸಾಯಿಲೆ ವಿಷಯವಾಗಿ ಕೇಳಿದ್ರೆ ಸಾಧ ಯಾಕೆ ಅಂತ್ಯಕಾಲದಲ್ಲಿ ದೇವರ ಸ್ಮರಣೆ ಮಾಡ್ರೆ ಮೋಕ್ಷ ಊರಿನ ಮುಂಚೆ ಯಾಕೆ ಮಾಡ್ಬೇಕ್ರಿ ಅಂತ ಕೇಳ್ತಾರೆ ವಿಷ್ಣು ಸಹಸ್ರನಾಮವನ್ನು ಹೇಳ್ತಾ ಭಗವಂತನ ಸ್ತೋತ್ರ ಮಾಡ್ತಾ ಪ್ರತ್ಯಕ್ಷವಾಗಿ ಕಣ್ಣಿನ ಮುಂದೆ ಇದ್ದ ಕೃಷ್ಣನು ನೋಡ್ತಾ ನೋಡ್ತಾ ಇರುವವರಿಗೆ ದೇವರು ಎದುರುಗಡೆ ಇದ್ರೇನೆ ಪ್ರಾರಬ್ಧ ಕರ್ಮ ವಶಾತ್ ದೇಹತ್ಯಾಗ ಕ್ಷಣದಲ್ಲಿ ಹರಿಸ್ಮರಣೆ ಬರಲಿಲ್ಲ ಕಿರಿ ಮುಂದೆ ಇಪ್ಪತ್ನಾಲ್ಕು ತಾಸು ಕೂತ್ಕೊಳ್ಳ್ರಿ ಕೊನೆಗಾಲದಲ್ಲಿ ಬರುತ್ತ್ರಿ ಸಂತತ ಚಿಂತಯೇ ನಂತಂ ಅಂತಕಾರದ ಸಂತತವಾಗಿ ಚಿಂತನ ಮಾಡಿದ್ರೆ ಅಂತ್ಯಕಾಲದಲ್ಲಿ ಪ್ರಾರಬ್ಧ ಕರ್ಮ ಇಲ್ಲ ಅಂತಾದ್ರೆ ಬರತ್ತೆ ಪ್ರಾರಬ್ಧ ಕರ್ಮ ಇದ್ರೆ ಅದೂ ಬರಲ್ಲ ಅದಕ್ಕೆ ಮನೋಬಾಹ್ಯನ್ ಕರೋತಿ ಅಂತ ಒಂದು ಮಾತಿದೆ ಏನಂದ್ರೆ ಭಗವಂತ ಏನ್ ಮಾಡ್ತಾರೆ ಅಂದ್ರೆ ಯಾರಿಗೆ ಪ್ರಾರಬ್ಧ ಕರ್ಮ ಇರುತ್ತೋ ಮನೋಭಾಹ್ಯನ್ ಕರೋತಿ ಅದೇ ಹಾಕ ಜ್ಞಾನಿನ ಕರ್ಮಯುಕ್ತಾನ ಜ್ಞಾನಿಗಳು ಅಪ್ರಭ್ಯ ಜ್ಞಾನ ಪಡೆದ್ರೂ ಕೂಡ ಪ್ರಾರಬ್ಧ ಕರ್ಮ ಯುಕ್ತನಾದ್ರೆ ಕಾಯತ್ಯಾಗ ಕ್ಷಣೋ ಯದ ಯಾವಾಗ ದೇಹ ತ್ಯಾಗ ಮಾಡುವ ಅಂತಿಮ ಕ್ಷಣ ಬರುತ್ತೆ ಭಜಂತೇ ದೇವೋ ಯಾಚಿನ ಕಾಜ್ಯದ ವಿಷ್ಣು ಮಾಯ ಭಗವಂತನ ಇಚ್ಛ ಅವರ ಮನಸ್ಸು ಬಾಹ್ಯ ತನ್ನಿಂದ ಹೊರಗೆ ಹೋಗುವಂತೆ ಭಗವಂತನ ಇಚ್ಛಾಶಕ್ತಿ ಮಾಡಿಬಿಡತ್ತಂತೆ ಅದಕ್ಕೆ ವಿಭೀಷ್ಮಾಚಾರಿ ಅವರಿಗೆ ಪ್ರಾರಬ್ಧ ಕರ್ಮ ಅವಶೇಷ ಇರುವುದರಿಂದಾಗಿ ಅವರ ಪ್ರಾರಬ್ಧ ಕರ್ಮ ಉಳ್ಕೊಂಡಿದೆ ಯಾಕೆಂದ್ರೆ ಡೈವರ್ಸ್ ಕೇಸ್ ಆಗಿದೆ ಅಲ್ಲಿ ಯಾರಂದ್ರೆ ಅವಳು ಯಾರೋ ಅಂಬ ಅಂಬ ಎನ್ನುವಳು ಪ್ರತಿ ಅವಳು ಶಿಖಂಡನಿಯಾಗಿ ಭೀಷ್ಮಾಚಾರ ಮರಣಕ್ಕೆ ಹಣ ಆಗಿದ್ದಾಳೆ ಅವಳು ನಿಜವಾಗಿ ಭೀಷ್ಮಾಚಾರ ಜೂವಿಂಬನ ಹೆಂಡತಿ ಅವಳು ಏನಾಗಿ ಬಿಟ್ಟಿದ್ದಾಳೆ ಭೀಷ್ಮರಣಕ್ಕೆ ಮಹಾಪಾಪ ಬಂದಿದೆ ಅವರಿಗೆ ನಿಜವಾಗಿ ಪ್ರತಿಲೋಕ ಆಗಬಾರದು ಆದರೆ ನನಗೆ ಭೀಷ್ಮಾಚಾರ ಪತಿಯನ್ನಾಗಿ ಮಾಡುವಂಥ ಮೊದಲು ಅವಳು ಪರಶುರಾಮ ದೇವರನ್ನ ಏನ್ ಮಾಡಿದ್ದಾರೆ ಶರಣ ಆ ಜನ್ಮದಲ್ಲಿ ಅವರಿಗೆ ನಿಜವಾಗಿ ವಿಷ್ಣು ಆಚಾರ ಸಿಗುದಿಲ್ಲ ಶಿಖಂಡಿ ದೇಹದಲ್ಲಿಯೂ ಸಿಗುವುದಿಲ್ಲ ಆದ್ರೆ ಮೂಲ ರೂಪದಲ್ಲಿ ಭಗವಂತ ಅವಳನ್ನ ಗಂಡನನ್ನು ಕೊಂದ ಪಾಪ ಇದೆ ಅವಳಿಗೆ ಆ ಎಲ್ಲಾ ಪಾಪದಿಂದ ಬಿಡುಗಡೆ ಮಾಡಿ ಮೂಲ ರೂಪದನ್ನ ಗಂಡನ ಜೊತೆಗೆ ಅವರು ಈ ಸೊಬಗೆ ಸೇರ್ಬೇಕು ಗಂಡನ ಜೊತೆಗೆ ಸೇರ್ಕೊಂಡು ಅವಳು ಮೋಕ್ಷ ಆಚರಣೆ ಮಾಡಬೇಕು ಆ ಗಿಟ್ಟು ಅವಳಿಗೆ ಮೋಕ್ಷ ಆಗ್ಬೇಕು ಅದಕ್ಕೆ ದೇವರು ಏನ್ ಮಾಡಿದೆ ಈ ಆ ವಿಚ್ಛಿನ್ನಳಾಗಿರ್ತಕ್ಕಂತಹ ತಂದೆ ಇದ್ದಾಳಲ್ಲ ಅವಳು ಮೂಲ ನಾನು ನಿನ್ನನ್ನು ಗಂಡನ ಭೀಷ್ಮನ ಜೊತೆಗೆ ಸೇರ್ತೇನೆ ಅಂತ ಹೇಳಿ ಬಿಟ್ಟಿದ್ದಾರೆ ಮಾತುಕೊಟ್ಟಿದ್ದಾರೆ ಅವಳು ಪಾಪ ಕರ್ಮ ಮಾಡಿದಾಗಿ ಭೀಷ್ಮನ ಜೊತೆ ಗಂಡನ ಜೊತೆಗೆ ಸೇರ್ಲೇಬಾರದು ಅವಳು ಆ ಪಾಪದಿಂದ ಬಿಡುಗಡೆ ಮಾಡಿ ಪರಶುರಾಮ ದೇವರು ಅವಳ ಮೂಲ ರೂಪದಲ್ಲಿ ಗಂಡನ ಹೋಗಿ ಸೇರ್ಬೇಕಾದ್ರೆ ಈ ಗಂಡ ಮೋಕ್ಷತ್ವಾದ ನಂತರ ಇವಳು ಹೇಗೆ ಸೇರ್ಕೊಳ್ಳುವುದು ಯಾಕೆಂದ್ರೆ ಒಂದು ಅವಶೇಷ ಇದೆ ಅವಳು ಜೊತೆಗೆ ಸೇರ್ಕೊಂಡು ಒಂದು ಕರ್ಮಾನುಷ್ಠಾನ ಮಾಡಿದೆ ಈ ಡೈವರ್ಸ್ ಕೆಬಾರದು ಮನುಷ್ಯರಾದ್ರೂ ಚಂದ್ರ ಇಲ್ಲ ದೇವತೆ ಡೈವರ್ಸ್ ಕೇಸ್ ಇಲ್ಲ ಯಾಕೆಂದ್ರೆ ಅವರು ಯಾಕೆಂದ್ರೆ ನಿಯತ ಪತ್ನಿ ಪತಿ ಜೊತೆಗೆ ಸೇರ್ಕೊಂಡೇ ಧರ್ಮಾನುಷ್ಠಾನ ಮಾಡಿ ಮೋಕ್ಷ ಡೈವರ್ಸ್ ಆದ್ರೆ ಆಗೋದಿಲ್ಲ ತಿಳ್ಕೊಳ್ಳಿ ಒಟ್ಟಿಗೆ ಅವರಿಗೆ ಧರ್ಮಾಚರಣೆ ಅದಕ್ಕೋಸ್ಕರ ದೇವರು ಏನ್ ಮಾಡಿದ ಅಂದ್ರೆ ಅವಳು ಹೇಗಿದ್ರು ಕೂಡ ಅಂಬೆ ಹೋಗಿ ಸೇರ್ಕೊಳ್ಬೇಕಾಗಿದೆ ಗಂಡನನ್ನ ಅದಕ್ಕೆ ಮೂರು ರೂಪದಲ್ಲಿ ಹೋಗಿ ಸೇರ್ಬೇಕಾಗ ಅವಳು ಮೋಕ್ಷ ಆಗಬಾರ್ದು ಮೋಕ್ಷ ಆದ್ರೆ ಸೇರ್ಕೊಳ್ಳಿಕ್ಕಾಗಲ್ಲ ಅದಕ್ಕೆ ಇಲ್ಲೇನೆ ಅವನು ದ್ಯೂ ಎಂಬುದನ್ನು ಮೂರು ರೂಪವನ್ನು ಹೋಗಿ ಅವ್ರು ಅನುಸಂಧಾನ ಮಾಡ್ತಾನೆ ಆ ಮೂಲ ರೂಪಕ್ಕೆ ಹೋಗಿ ಸೇರ್ತಾನೆ ಅಲ್ಲಿ ಹುಳು ಸೇರ್ಕೊಂಡ್ಬಿಟ್ಟೆ ಸೇರ್ಕೊಂಡ್ಬಿಟ್ಟು ಪಟ್ಟಿಗೆ ಮತ್ತೆ ಒಂದಾಗಿ ಧರ್ಮಾಚರಣೆ ಮಾಡಿ ಮತ್ತೆ ಮೋಕ್ಷತಾರೆ ಇದು ಒಂದು ಅದಕ್ಕೋಸ್ಕರ ಬೇಕಂತಲೇ ಅಂಬೆ ಹೋಗಿ ಸೇರ್ಬೇಕು ಉಳಿದ ಧರ್ಮಾಚರಣೆ ಅವರಿಬ್ರು ಒಟ್ಟಿಗೆ ಮಾಡಬೇಕು ಅದರಿಂದಾಗಿ ಅವರಿಗೆ ಮೋಕ್ಷ ಆಗ್ಬೇಕು ಅಂತ ಹೇಳ್ಕೊಂಡೆ ದೇವರು ಏನ್ ಮಾಡಿದ್ರ ಅಂಬೆಯನ್ನ ಮೂಲ ರೂಪದಲ್ಲಿ ಗಂಡನ ಜೊತೆಗೆ ಸೇರಿಸಿ ಅವಳನ್ನು ಉದ್ಧಾರ ಮಾಡಬೇಕು ಎಂಬ ಕಳಕಳಿಯಿಂದ ದೇವರು ಪ್ರಾರಬ್ಧ ಕರ್ಮವನ್ನೇ ಅವಶೇಷ ಮಾಡಿಕೊಂಡು ಅವನಿಗೆ ಮೂಲ ರೂಪ ಸ್ನಾನ ಮಾಡುವಂತೆ ಮಾಡಿ ಅಲ್ಲಿ ಅವರು ಹೋಗಿ ಸೇರುವಂತೆ ಮಾಡಿ ಬಟ್ ಒಟ್ಟಿಗೆ ಹೋಗಿ ಯಾಕಂದ್ರೆ ಯಜ್ಞವಲ್ಕ್ಯಾನಯ ದೇವಾಹ ಸ್ತ್ರೀ ಸಹಾಯನ ಮುಚ್ಚಂತೆ ಸ್ತ್ರೀ ಜೊತೆಗೆ ಸೇರಿ ಧರ್ಮಾರ್ಚರಣೆ ಮಾಡಿ ಅವರಿಗೆ ಮೋಕ್ಷ ಅದಕ್ಕೆ ಸ್ತ್ರೀ ಜೊತೆಗೆ ಅವರು ಸೇರ್ಸ್ಬೇಕಾಗಿತ್ತು ಅದಕ್ಕೆ ಪ್ರಾರಬ್ಧ ಕರ್ಮವನ್ನು ಉಳಿಸ್ಕೊಂಡ್ಬಿಟ್ಟು ದೇವರು ಅವನ ಮೂಲ ರೂಪ ಸ್ನಾನವಂತೆ ಮಾಡಿ ಮೂಲ ರೂಪದ ಹೋಗಿ ಸೇರಿಕೊಂಡಾಗ ಇವಳು ಇವಳನ್ನು ಅಲ್ಲಿ ಸೇರಿಸಿ ಒಂದು ಗೂಡಿಸಿ ಉದ್ಧಾರ ಮಾಡಿದ ಕೃಷ್ಣ ಪರಮಾತ್ಮ ಹೀಗಿದೆ ಪರಿಸ್ಥಿತಿ ಅಂದ್ರೆ ಪ್ರಾರಬ್ಧ ಕರ್ಮ ಇಲ್ಲ ಅಂದ್ರೆ ಹೋಗ್ತಾನೆ ಪ್ರಾರಬ್ಧ ಕರ್ಮ ಇದ್ರೆ ಮುಂದಿನ ಜನ್ಮದಲ್ಲಿ ಯಾವುದೇ ಪರಿವಸನ ಆಗುತ್ತೋ ಆ ಜನ್ಮದಲ್ಲಿ ಅವನು ಹರಿಸ್ವರಣೆ ಮಾಡಿ ಅಂತ್ಯದಲ್ಲಿ ಹೋಗ್ತಾನೆ ಹೀಗಿದೆ ಇದು ಜ್ಞಾನಿಯ ಮಹತ್ವ ಅಂತ ಹೇಳ್ತಾ ಎರಡು ಅಧ್ಯಾಯ ಮುಗಿಯಿತು ಇನ್ನು ನಾಳೆ ಮೂರನೇ ಅಧ್ಯಾಯ ಮೂರನೇ ಅಧ್ಯಾಯ ಹೀಗೆ ಇನ್ನೂ ತೊಂದರೆ ಇಲ್ಲ ಬೇಗ ಹೋಗುತ್ತೆ ಅಂತ ಅನುಸಂಧಾನ ಮಾಡಿದ್ದೇವೆ ಇದು ವ್ಯಾಪಕವಾಗಿ ಆಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ ಆದ್ದರಿಂದ ಹೇಗೆ ನಾಳೆ ಮೂರನೇ ಸ್ಕಂತ ಮೂರನೇ ತನಕ